ಶಿರೋಮಣೆಸ್ತಾರವಿಂದಣಮ್ಯಾಸಗುಣವಾಧೀಶಸನಾಶಂ ಹರೇ ನಿಶ ಲಕ್ಷ್ಮೀಕರತಾಂಭೋಜಾಲಯ ಪಾಂಬುಜಂ ಪ್ರಣಮಗ್ರೀವಂ ದೇವತರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯ್ಯ ಪ್ರಯ ಜ್ಞಾನ ಪ್ರದ ವಿಬುಧಾುರಸೌಖ್ಯದುತತಾಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಸಕಲಲೋಕ ನಮಸ್ಕೃತುಣ್ಯವರ್ಜಿತಮೀಶ್ ವಂದೇ ಭದ್ರಸಿಂ ನಾರಾಯಣ ನಮಸ್ಕೃತ್ಯ ನರಂಚೈವನರೋತ್ತಮ ದೇವಿಂ ಸರಸ್ವತೀ ವ್ಯಾಸ ತತೋ ಜಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ಓಂ ಆಚಾರ್ಯರು ರಾಮಾಯಣದ ಬಗ್ಗೆ ರಾಮಾಯಣದ ನಿರ್ಣಯ ಏನು ಅನ್ನೋದನ್ನು ಬಹಳ ಸೊಗಸಾದಂತಹ ಕ್ರಮದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬರುವ ಅನೇಕ ತರಹದ ಪ್ರಶ್ನೆಗಳು रामायण अोट के वगटोकटाद अनेक प्रसंग प्रसंगे अद्कु उत्तरकट इष्ट मत मत रीतल निरूपणेम को भारत अर्थ श्रीधा प्रोक्त स्वयं भगवत ही मनवादि केचिद ब्रगते शास्ती काथापर तथोपरी चराद्यन्े भारत पीचक्षते ಭಾರತಾರ್ಥವನ್ನು ಮೂರು ರೀತಿಯಲ್ಲಿದೆ ಅಂತ ಇದು ಮಹಾಭಾರತದಲ್ಲಿ ಬಂದಂತಹದ್ದೇ ಒಂದು ಪದ್ಯ ಒಂದು ಒಗಟಿನ ಪದ್ಯ ಇದು ಕೆಲವರು ಮನ್ವಾದಿ ಅಂತಾರೆ ಕೆಲವರು ಆಸ್ತಿಕಾದಿ ಅಂತ ಕೂಗ್ತಾರೆ ಇನ್ನು ಕೆಲವರು ಉಪಚ ಅಂತ ಕೂಗ್ತಾರೆ ಅಂತ ಹೀಗೆ ಮೂರು ರೀತಿಯಲ್ಲಿ ಇದೆ ಅರ್ಥ ಆಗೋಲ್ಲ नारायन नारायन शुरु भारत शुरुआ नारायण नमस्कृत्य नारायण सोरो शुरू आते अगर निजवा भारत कथे शुरू अंत के प्रश्नमेरे बेरे वत्यर हिंत्र व्याख्या आदिपर्वी मन वर्णने स्वयंभव मनवंतर स्वरोम तापस चाक्षुषत मवंतर दल ಇಲ್ಲಿ ಸೂರ್ಯವಂಶ ಚಂದ್ರವಂಶ ಚಂದ್ರವಂಶದಲ್ಲಿ ಬಂದದ್ದು ಏನೇನಾಯಿತು ಅಲ್ಲಿ ಪ್ರತೀಪರಾಜ ಭೀಷ್ಮಾಚಾರ್ಯರು ಅದಾದ ಮೇಲೆ ಬಂದಂತಹ ಚಿತ್ರವೀರ್ಯ ಚಿತ್ರಾಂಗ ಹೀಗೆಲ್ಲ ತಗೊಂಡು ನಿರೂಪಣೆ ಮಾಡಿದ ಕ್ರಮ ಇದೆ ಇಲ್ಲಿ ತನಕ ಏನು ಮಧ್ಯದ ಬೇರೆ ಬೇರೆ ಚರಿತ್ರೆಗಳಿದ್ದಾವಲ್ಲ ಆ ಎಲ್ಲ ಚರಿತ್ರೆ ಅಲ್ಲಿ ಬೇರೆ ಬೇರೆ ಪ್ರಸಂಗಾನುಪ್ರಸಂಗದಿಂದ ವರ್ಣನೆ ಆಗಿರೋದು ಯಾಕೆ ಆರಂಭದಲ್ಲೇ ಅಕ್ಷೋಹಿಣಿ ಸೇನೆಯ ಲೆಕ್ಕಾಚಾರ ಕೊಡ್ತಾರೆ ಮೊದಲನೇ ಅಧ್ಯಾಯದಲ್ಲೇ ಅಲ್ಲಿದೆ ಆಮೇಲೆ ಅನುಕ್ರಮಣಿಕ ಅಧ್ಯಾಯ ಅಂತಿದೆ ಪರ್ವಾನುಪರ್ವ ಸಂಗ್ರಹ ಪರ್ವ ಅಂತಲೇ ಮುಂದಿದೆ ಪರ್ವ ಅನುಪರ್ವ ಇವುಗಳನ್ನು ಸಂಗ್ರಹ ಮಾಡ್ತಾರೆ ಅದೆಲ್ಲ ಭಾರತದಲ್ಲಿ ಯದವ್ಯಾಸದೇವರ ರಚನೆ ಮಾಡಿತ್ತಲ್ಲ ಆಮೇಲೆ ಯಾರು ಸೇರಿಸಿರೋರು ಮನ್ವಂತರದ ವಿಚಾರ ಯಾವಾಗಿದೆ ಅಲ್ಲಿಂದ ಶುರುವಾಯಿತು ಇನ್ಕೆರೆ ಅಲ್ಲ ಇನ್ನೂ ಮುಂದಕ್ಕೆ ಹೋಗಬೇಕು ಸ್ವಲ್ಪ ಅಲ್ಲಿ ಜನಮೇಜಯ ರಾಜ ಜನಮೇಜಯ ರಾಜ ತಾನು ಸರ್ಪಸತ್ತರ ಮಾಡಿದ್ದೇನೆ ಅಂತ ಹೊರಟ ಸರ್ಪಸತ್ತರ ಮಾಡಲಿಕ್ಕೆ ಯಾಕೆ ಹೊರಟ ಏನಾಯಿತು ಭಾರತವನ್ನು ಕೇಳಲಿಕ್ಕೆ ಯಾಕೆ ಕೂತು ಅದನ್ನು ಹಿನ್ನೆಲೆ ತುಂಬ ಹೇಳಿದ್ದಾನೆ ಧೌಮ್ಯ ಋಷಿಗಳು ಅವರ ಶಿಷ್ಯರು ಅವರು ಶಿಷ್ಯರ ಕಾಲಕ್ಕೆ ಅನೇಕ ಜನ ಅದರಲ್ಲಿ ಒಬ್ಬರು ಉತ್ತಂಕಋ ಅಂತ ಆ ಉತ್ತಂಕ ಋಷಿಗಳು ಮೊದಲು ಮಹಾಭಾರತ ಏನು ಹೇಳ್ತಾರೆ ಏನು ಗೊತ್ತೇ ಆ ಉತ್ತಂಕ ಋಷಿಗಳು ಸೇವಾ ಮಾಡೋಲ್ಲ ಗುರುದಕ್ಷಿಣೆ ಕೊಟ್ಟು ಬಿಡ್ತೇನೆ ಏನು ಕೇಳಿದ್ರು ಅಂತಾರೆ ಒಬ್ಬ ರಾಣಿಯ ಕರುಣಕುಂಡಲಗಳನ್ನು ತೊಗೊಂಡು ಬರ್ತಿರ್ತಾರೆ ತೊಗೊಂಡ್ಬರಬೇಕಾಗಿದ್ದರೆ ಅದನ್ನು ತಕ್ಷಣ ಅಪಹರಣ ಮಾಡ್ತಾರೆ ಭಾರಿ ಉಪಾಯಗಳನ್ನು ಮಾಡಿ ಆಗ ಇವರು ಗುರುಭಕ್ತಿಯನ್ನು ತೋರಿಸಿದ್ದರಿಂದ ಇಂಥ ಸಮಯಕ್ಕೆ ತರಬೇಕು ಅದು ಪಾತಾಳಕ್ಕೆ ಹೋಗಿ ಇಂದ್ರ ದೇವರು ಅಗ್ನಿ ಮುಂತಾದವರೆಲ್ಲ ಸಹಾಯ ಮಾಡ್ತಾರೆ ಒಂದಿಷ್ಟು ಗಂಜಲ ಕೊಡ್ತಾರೆ ಶಗಣಿ ಕೊಡ್ತಾರೆ ಅದನ್ನೆಲ್ಲ ತಿನ್ನ ಅದೆಲ್ಲ ಒಂದು ದಂಡ ಕಾಷ್ಟ ಕೊಡ್ತಾರೆ ಇದರಿಂದ ಬಿಲ ಮಾಡ್ಕೊಂಡು ಹೋಗಿ ಪಾತಾಳದ ತನಕ ಒಂದು ಕಡ್ಡಿ ಇಟ್ಕೊಂಡು ಬಿಲ ಮಾಡ್ಕೊಂಡು ಹೋಗ್ಲಿಕ್ಕೆ ವಜ್ರದೇ ವಜ್ರಾಯುಧದ ಸನ್ನಿಧಾನ ಇಡ್ತಾರೆ ಹೀಗೆ ಏನೇನೋ ನಡೆಯುತ್ತೆ ಅಗ್ನಿ ಅಶೋ ಆಗಿ ಬಂದು ತನ್ನ ಪೂತ್ಕಾರದಿಂದಾಗಿ ಅವನ ಮತ್ತೆ ಮೇಲೆ ಕಳಿಸಿದ್ದು ಹೀಗೆಲ್ಲ ಏನೇನೋ ಚರಿತ್ರೆಗಳೆಂದರೆ ಇದರ ಮಧ್ಯದಲ್ಲಿ ಇದೆಲ್ಲ ಆದ ಮೇಲೆ ಜನವೇ ಜನ ಬಳಿಗೆ ಬರ್ತಾರೆ ಈ ಉತ್ತಮ ಪುರುಷಗಳು ಬಂದು ಈ ತಕ್ಷಕ ನನಗೂ ಬಹಳ ತೊಂದರೆ ಕೊಟ್ಟಿದ್ದಾನೆ ನೋಡಿ ನಿನಗೂ ಬಹಳ ತೊಂದರೆ ಕೊಟ್ಟಿದ್ದಾನೆ ಅಂತ ಚರಿತ್ರೆಯೆಲ್ಲ ಹೇಳ್ತಾರೆ ಇದಕ್ಕೂ ಉಪೋದಕವಾದ ಅಮೃತ ಮತನ ಅಮೃತ ಮತನದಲ್ಲಿ ಒಂದು ಉಚ್ಚೇಶ್ವರವಸ್ಸು ಉಚ್ಚೈಶ್ವರಸಿನ ಬಾಲಕ್ಕೆ ಕದ್ರೂದೇವಿ ಹೋಗಿ ಸರ್ಪಗಳನ್ನೆಲ್ಲ ಸುತ್ತುಕೊಳ್ಳಿರಿ ಅಂತ ಹೇಳಿದ್ದು ಅವುಗಳ ಯಾವುದೂ ಕೂಡ ಒಪ್ಪಗೊಳ್ಳದೇ ಇದ್ದಾಗ ಐವತ್ತು ಸರ್ಪಗಳನ್ನು ನೀವು ಜನ್ಮೇಜರಾಜನ ಸತ್ರದಲ್ಲಿ ಬಿದ್ದು ಸಾಯಿರಿ ಅಂತ ಹೇಳಿದ್ದು ಇದರಂತೆ ಜರತ್ಕಾರು ದಂಪತಿಗಳ ಉಪಾಖ್ಯಾನ ಆಗ ವಾಸುಕಿಯೇ ತಪಸ್ಸು ಮಾಡಿ ತನ್ನ ತಂಗಿಯನ್ನು ಜರತ್ಕಾರು ಪಡೆದಿದ್ದು ಅವನು ತೊಗೊಂಡು ಹೋಗಿ ಜರತ್ಕಾರ ನಾಮಕ ಬ್ರಾಹ್ಮಣನೇ ಕೊಟ್ಟಿದ್ದು ಅವರಿಬ್ಬರ ಸಂಪರ್ಕದಿಂದ ಅವರಿಬ್ಬರು ವಾಸ್ತವಿಕವಾಗಿ ದಾಂಪತ್ಯ ನಡೆಸಲೇ ಇಲ್ಲ ಏನೋ ಶಾಪ ಬರ್ತಾ ಕೊಟ್ಟು ಕಳಿಸ್ಬಿಡ್ತಾನೆ ಮನೆಗೆ ಆದರೆ ಅವನ ಅನುಗ್ರಹದಿಂದಾಗಿ ನಿನ್ನಲೊಬ್ಬ ಒಳ್ಳೆ ಪುತ್ರ ಹುಟ್ಟುತ್ತಾನೆ ಅಂತ ಬಾಯಿ ಮಾತೆಯಿಂದ ಗರ್ಭವತಿ ಆಗ್ತಾಳೆ ಜರತ್ಕಾರು ಅಂತನೂ ಹೇಳಿ ಗಂಡನೇ ಹೆಸರು ಜರತ್ಕಾರು ಇವೆಲ್ಲ ವಿಚಿತ್ರ ಚರಿತ್ರೆ ನಡೆದಿದೆ ಅಲ್ಲಿ ಬಂದ ಬ್ರಾಹ್ಮಣನೇ ಆಸ್ತಿಕ ಅಂತ ಬ್ರಾಹ್ಮಣ ಆ ಆಸ್ತಿಕ ಬ್ರಾಹ್ಮಣ ದೊಡ್ಡ ಧರ್ಮ ಸಂಸ್ಥಾಪಕ ಆತ ಬ್ರಾಹ್ಮಣ ಈ ಸರ್ಪಸಪ್ತನ ತಡಿತಾನೆ ಸರ್ಪಸತ್ರ ಯಾಕಾಯ್ತು ಅದನ್ನು ಯಾರು ತಡೀತಾರೆ ಇಟ್ಟಲ್ಲ ಇದಾದ ಮೇಲೆ ಅಭಿಜಾರಿಗಳು ಯಾಗವನ್ನು ಮಾಡಬಾರದು ಅಂತ ತಡಿತಾನಲ್ಲ ಅದ ಬಂದು ಆಗ ಮಹಾಭಾರತ ಕೇಳಲಿಕ್ಕೆ ಶುರು ಮಾಡಿದ ಅಂದ ಭಾರತ ರಚನೆ ಎಲ್ಲಾಯ್ತು ಅಂದ್ರೆ ಆಸ್ತಿಕಾರಿ ಆಸ್ತಿಕ ಬ್ರಾಹ್ಮಣ ಬಂದು ತಡದ್ನಲ್ಲ ಅವನ ಚರಿತ್ರೆ ಅಲ್ಲಿಂದ ಶುರುವಾಯಿತು ಭಾರತ ಅಲ್ಲಿ ತನಕ ಗುರು ಚರಿತ್ರೆ ಅಷ್ಟೇ ಹೇ ಅದು ಅಲ್ಲ ಅಲ್ಲಿಂದ ಭಾರತ ಶುರುವಾಗಿರಲಿಲ್ಲ ಅಲ್ಲಿ ಭಾರತ ಕೇಳಪ್ಪ ಹೇಳಪ್ಪಾ ಅಂದರು ವೈಶಂಪ ಎನ್ನ ಬಂದು ಹೇಳಲಿಕ್ಕೆ ಹೆಂಚು ಇದಲ್ಲ ಶುರುವಾಗಿದ್ದಲ್ಲಿಂದ ವೇದವ್ಯಾಸ ದೇವರ ಪ್ರಾದುರ್ಭಾವ ಚರಿತ್ರೆ ಇದೆ ಅಲ್ಲಿ ಉಪರಿಚರ ವಸುವು ಆ ವಸುವಿನ ಮಹತ್ವ ಏನು ಆತ ತಾನು ಅದ್ರಿಕೆಯನ್ನು ತನ್ನುವ ತನ್ನ ಪತ್ನಿಯನ್ನು ಸ್ಮರಣೆ ಮಾಡ್ತಾ ಇದ್ದಾಗ ವಿರೋತ್ಸರ್ಕ ಆಗಿದ್ದನ್ನು ತೆಗೆದು ಆ ಗಿಡುಗದ ಕೈಯಲ್ಲಿ ಕೊಟ್ಟುಕೊಳಸೋಣ ಅದ್ರಿಕೆ ಅನ್ನುವವಳು ಶಾಪಗ್ರಸ್ತಲಾಗಿದ್ದ ಅಪ್ಸರೆಯ ಮೀನಿನ ರೂಪದಲ್ಲಿ ಸ್ವೀಕಾರ ಮಾಡಿತ್ತು ಅಲ್ಲಿ ಬಂದಂತಹ ಮಿಥುನ ಒಂದು ಗಂಡು ಹೆಣ್ಣು ಎರಡು ಹುಟ್ಟಿ ಬರ್ತಾ ಇವ ಮಕ್ಕಳು ಒಬ್ಬ ವಿರಾಟ ದೇಶಾಧಿಪತಿ ಆಗ್ತಾನೆ ಇನ್ನೊಬ್ಬ ದಾಸರಾಜನ ಮಗಳಾಗಿ ಬೆಳಿತಾಳೆ ಅವಳ ಸತ್ಯವತಿ ದೇವಿ ಕಾಲಿ ಅಂತ ಅವಳೆ ಹೆಸರು ಅವಳನ್ನು ಕರ್ಕೊಂಡು ಹೋಗಿ ಪರಾಶರರು ವಿವಾಹ ಮಾಡಿಕೊಳ್ತಾರೆ ಆ ಕಾಲದಲ್ಲಿ ಅಲ್ಲಿ ಯದುವ್ಯಾಸದೇವರ ಪ್ರಾದುರ್ಭಾವ ಈಗೆಲ್ಲ ಚರಿತ್ರೆ ಇದೆ ಆಮೇಲೆ ಮಹಾಭಾರತದ ನಿರ್ಮಾಣ ಅಲ್ಲಿಂದ ಮಹಾಭಾರತ ನಿರ್ಮಾಣ ಅಂತ ಹೀಗೆ ಹಿರಿತು ವ್ಯಾಖ್ಯಾನವಾಗಿ ಇಟ್ಟಿದ್ದಾರೆ ಇದೆಲ್ಲ ಅಬದ್ಧ ಅಂದರು ಆಚಾರ್ಯರು ಈ ಕೆಲರಪ್ಪ ನಾರಾಯಣನ್ ಸುರಗುರು ಆಚ ಸಾಕ್ಷಾತ್ತಾಗಿ ವೆದರಿ ಹೃದಯದಲ್ಲಿ ನಿರ್ಮಾಣ ಮಾಡಿತ್ತು ನೀವು ಹಾಗೆ ಭಾಗವತ ನೋಡೋದಾದರೆ ಭಾಗವತ ಶುರುವಾಗುವುದು ದ್ವಿತೀಯ ಸ್ಕಂದದಲ್ಲಿ ಹಾಗಾದರೆ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಭಾಗವತ ಅಲ್ಲ ಅಂತಂತಾರಾ ಅನೇಕ ಭಾಗವತ ಧರ್ಮ ಭಗವನ್ ಮಹಿಮಾ ಸುತಾಚಾರ್ಯರು ಆರಂಭದಲ್ಲಿ ಶುರು ಮಾಡಿದ್ದಾರೆ ಅಂತ ಅದೆಲ್ಲ ಭಾಗವತವೇ ಅನೇಕ ಭಾಗವತ ಸಂಕಲನ ಮಹಾಭಾಗವತ ಅಂತ ಹೇಗಂತಾರೋ ಹಾಗೆ ಭರತನ ವಂಶ ವರ್ಣನೆ ಮಾಡುವ ಭಾರತ ಇರಲಿಲ್ಲ ಅವೆಲ್ಲ ತಪ್ಪು ಹಾಗಾದ್ರೆ ಈ ಪದ್ಯಕ್ಕೇನು ಅರ್ಥ ಹೇಳ್ತೇವೆ ಖೇಚಿತ್ ಮನ್ವಾ ದಿಗ್ಬ್ರವತೆ ಕೇಚಿತ್ವೆ ಆಸ್ತಿಕಾದಿಬ್ಬ್ರವತೆ ಹೀಗೆಲ್ಲ ಇದೆಯಲ್ಲ ಪದ್ಯ ದಡ್ರಾ ಪದ್ಯಕ್ಕ ಅರ್ಥ ಅಲ್ಲ ಅಂದಳು ಆಚಾರ್ ಬರಲಿಲ್ಲ ಅಂದರೆ ನಮಗೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಭಾರತ ಅರ್ಥ ಸ್ತ್ರಾಪ್ರೋಕ್ತ ಭಾರತದ ಅರ್ಥವನ್ನು ಮೂರು ರೀತಿಯಲ್ಲಿ ಕಾಣಬೇಕು ಅದಕ್ಕೆ ಮೂರು ಹಂತಗಳಿದ್ದಾವೆ ಏನೂ ಪರಿಚಯ ಇಲ್ಲದೆ ಇದ್ದವರು ಭಾರತ ಕೇಳುವಾಗ ಅವರಿಗೆ ಕಂಡು ಬರುವಂತಹದ್ದೇನು ಸ್ವಲ್ಪ ಆದರೆ ಮೀರಿದ ಮೇಲೆ ಮತ್ತೆ ಎರಡನೇ ಆವೃತ್ತಿ ಕೇಳಿದರೆ ಮತ್ತೆ ಮೂರನೇ ಆವೃತ್ತಿ ಕೇಳಿದರೆ ಸ್ವಲ್ಪ ಕೆಟ್ಟ ದೃಷ್ಟ ಕೊಟ್ಟರೆ ಅರ್ಥ ಆಗುತ್ತೆ ಈ ಒಂದೇ ಸಿನಿಮಾನೇ ಒಂದು ನೋಡಿದರೆ ಮೊದಲು ಏನೇನು ಗೊತ್ತಾಗಲ್ಲ ಏನೇನೋ ನೋಡುವ ಆಗ ಚಮತ್ಕಾರ ಅಂತೇಳಿ ಗೊತ್ತೆ ಎರಡನೇ ಸತಿ ನೋಡಿದ್ರೆ ಆ ಪಾತ್ರಗಳು ಹೊಂದಾಣಿಕೆ ಆಗುತ್ತೆ ಮೂರನೇ ಸತಿ ನೋಡುವಾಗ ಪಾತ್ರಗಳನ್ನು ನೋಡೋದು ಡೈರೆಕ್ಟರ್ ನೋಡ್ತಾರೆ ಓಹ್ ನಿರ್ದೇಶಕ ಹೀಗೆ ಮಾಡಿಲ್ಲ ಹೀಗೆ ಮಾಡಿದ್ದಾನೆ ಸರಿಯಾಗಿ ಮಾಡಿದ್ದಾನೆ ತಪ್ಪ ಅವೆಲ್ಲ ಕಾಣಿಸೋಕ್ಕೆ ಶುರುವಾಗುತ್ತೆ ಬರೀ ಪಾತ್ರ ಕಾಣೋಲ್ಲ ಆಗ ವ್ಯಕ್ತಿಗಳ ಕಾಣೋಲ್ಲ ಈ ಜಾಗದಲ್ಲಿ ಇವನು ಇದ್ದಿದ್ದಿದ್ರೆ ಈ ಜಾಗದಲ್ಲಿ ಇನ್ನೊಬ್ಬ ಇದ್ದಿದ್ದಿದ್ರೆ ಇವೆಲ್ಲ ಕಾಮೆಂಟ್ ಶುರುವಾಗುತ್ತಲ್ಲ ಅಂದರೆ ಅರ್ಥ ಇನ್ನೂ ಆಳಕ್ಕೆ ಇಳಿದಿದ್ದಾರೆ ಅಂತ ಅರ್ಥ ಹಾಗೆ ಭಾರತ್ ಅರ್ಥ ಆಗಲಿ ಅಂತ ಹೇಳಿದ್ದಷ್ಟೇ ಅದನ್ನು ಹಾಗೆ ಇನ್ನೂ ಆಳಕ್ಕೆ ಇನ್ನೂ ಆಳಕ್ಕೆ ಇನ್ನೂ ಆಳಕ್ಕೆ ಇಳಿದಾಗ ಇಲ್ಲಿ ಕ್ರಮ ಆಗಿದೆ ಮದೂಲು ನೋಡಿದಾಗ ಏನು ಕಾಣುತ್ತೆ ಪಾಂಡವರ ಆಸ್ತಿಕರು ನಾಸ್ತಿಕರಾದಂತಹ ದುರ್ಯೋಧನಾದಿಗಳಿಗೆ ಇಬ್ಬರಿಗೂ ಸಂಘರ್ಷ ನಡೀತು ಅದರಲ್ಲಿ ಆಸ್ತಿಕರು ಯಾರು ಧರ್ಮಿಷ್ಠರಾಗಿದ್ದರೂ ಅವರಿಗೆ ಜಯ ದೊರಕತು ಅದೂ ಕಾಣುತ್ತೆ ಸುಮ್ಮನೆ ಪಾತ್ರ ಚಿತ್ರಣ ಕಾಣುತ್ತೆ ನಮಗೆ ಸ್ವಲ್ಪ ಒಳಗಿಳಿದರೆ ಒಬ್ಬ ವ್ಯಕ್ತಿ ಕಾಣಲು ನಮಗೆ ಒಳಗಿರುವಂತಹ ಧರ್ಮ ಕಾಣಲಿಕ್ಕೆ ಶುರುವಾಗುತ್ತೆ ಗುಣಗಳು ಕಾಣಲಿಕ್ಕೆ ಶುರುವಾಗುತ್ತೆ ಆ ಗುಣಗಳು ಅಂತಂದ್ರೆ ಏನು ಧರ್ಮರಾಜರು ಅಂದರು ಧರ್ಮ ಓ ಧರ್ಮಿಷ್ಠರಾಗಿದ್ದರೆ ಹೇಗಿರ್ತಾರೆ ಎಲ್ಲಾ ಧರ್ಮಿಷ್ಠರ ಪ್ರತಿನಿಧಿಯಾಗಿ ಒಬ್ಬ ಧರ್ಮರಾಜರು ಕಾಣಲಿಕ್ಕೆ ಶುರುವಾಗ್ತಾರೆ ಅವರ ಕಾರುಣ್ಯ ಆಗಲಿ ಅವರ ಪ್ರಶ್ನೆ ಆಗಲಿ ಅವ್ರು ಯಾವ ರೀತಿಯಲ್ಲಿ ನೊಂದುಕೊಳ್ತಾ ಇದ್ರು ಇವೆಲ್ಲ ಕಾಣಲಿಕ್ಕೆ ಶುರುವಾಗಿರ್ತಾರೆ ಹಾಗೆ ದುರ್ಯೋಧನಾದಿಗಳು ಅಂತಂದ್ರೆ ಬರೀ ಒಂದು ಪಾತ್ರ ಅಲ್ಲ ಕಲಿ ಎಲ್ಲಾ ಕಾಲಕ್ಕೂ ಅಂತಹದಿದ್ದೇ ಇದೆ ಕಾಮ ಕ್ರೋಧ ಲೋಭ ಇತ್ಯಾದಿ ವಿಕಾರಗಳು ಪಿತೂರಿ ಮಾಡುವ ಸ್ವಭಾವ ಇವೆಲ್ಲ ದುಶ್ಯಾಸನ ಆಗಲಿ ಇವತ್ತು ಇವೆಲ್ಲ ಬೇರೆ ಬೇರೆ ಬೇರೆ ಬೇರೆ ಈ ಇಂದ್ರಿಯಾದಿಗಳು ಇಂದ್ರಿಯಕ್ಕೆ ಒಳ್ಳೆಯದನ್ನು ಇಟ್ಟಾಗ ಅದು ಸಮೀಪ ಹೋಗೋಣ ಅಂತ ಹೋಗ್ತಾ ಇರುತ್ತೆ ಅದು ಒಳ್ಳೆಯದಕ್ಕೆ ಒಳ್ಳೇದ್ದು ಕೆಟ್ಟದ್ದು ಕೆಟ್ಟದ್ದು ಯಾವುದೋ ಒಂದು ಇದಕ್ಕೆ ಸಿಲುಕಿ ಇಲ್ಲಪ್ಪ ಇವತ್ತೆಲ್ಲ ತಿನ್ನಾಕ್ ಬಿಡೋಣ ನಾಳೆಯಿಂದ ಎಲ್ಲ ನೋಡ್ಕೊಳೋಣ ಇವೆಲ್ಲ ಸ್ವಭಾವ ಇದೆಯಲ್ಲ ಇದೆಲ್ಲ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಅದರಂತೆ ಭೀಷ್ಮಾಚಾರ್ಯ ಇದ್ದಂತೆ ಇವೆಲ್ಲ ಹಾಗೆ ದುರ್ಯೋಧನಾದಿಗಳ ಕಡೆ ಸೇರಿಕೊಂಡು ವಾಸ್ತವವಾಗಿ ಒಳ್ಳೆಯವರು ಆದರೆ ಯಾವುದೋ ಕೆಲವು ತರಹದ ಬಂಧನಕ್ಕೆ ಒಳಗಾಗಿ ಆ ಕಡೆ ಸೇರ್ಕುತ್ತಾರೆ ಅವರೆಲ್ಲ ಇಂದ್ರಿಯಾದಿಗಳಿದ್ದಂತೆ ಅಂದರೆ ಏನರ್ಥ ಅಲ್ಲಿಗೆ ಭಾರತ ಅಂದರೆ ನಮ್ಮ ಶರೀರ ಅದು ಯಾವತ್ತೂ ನಡೆದು ಮುಗಿದು ಹೋಗಿದ್ದಲ್ಲ ಇವತ್ತಿಗೂ ಇರೋದು ಪಾತ್ರಗಳ ದೃಷ್ಟಿಯಲ್ಲಿ ನೋಡಿದರೆ ಮುಗಿದು ಒಳಗಿನ ಧರ್ಮ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಇವತ್ತಿಗೂ ಇದೆ ಇದರ ಮೇಲೆ ಈ ಎಲ್ಲ ಸಂಘರ್ಷಗಳ ಒಳಮರ್ಮ ಏನು ಇಲ್ಲ ಪ್ರತಿಯೊಂದರದ್ದು ಕೂಡ ಏನು ಮರ್ಮ ಏನು ಅಂತ ಇನ್ನೂ ಆಳು ಕಿಳಿದ ನೋಡ್ತಾ ಹೋದರೆ ಅಲ್ಲ ಅಂತವನಿಗೆ ಬೇರೆ ಇನ್ನೇನೂ ಕಾಣಲ್ಲ ಅವನ ಕಾಣೋದೇನು ಕೇವಲ ಭಗವಂತನ ಮಹಿಮಾ ಅದನ್ನು ಹೇಳ್ತಾರೆ ಮನ್ವಾದ ಕೇ ಚಿದ್ಭ್ರವತೆ ಹಾಸ್ತೀಕಾದಿ ಆಸ್ತೀಕ ಅಂತ ಆಗೋಲ್ಲ ಶಬ್ದ ಆಸ್ತಿಕ ಶಬ್ದ ಅಸ್ಥಿಕಾಣಿ ಅಂದರೆ ಧರ್ಮಾದಿಗಳು ಇಂದ್ರಿಯಗಳು ನಮಗೆ ಕಾಣದೇ ಇದ್ರು ಅವು ಇದ್ದಾವೆ ಸ್ವರ್ಗ ನರಕಾದಿಗಳು ಇದ್ದಾವೆ ಅಂತ ಯಾರು ಒಪ್ತಾನೋ ಅವನ ಆಸ್ತಿಕ ಆಸ್ತೀಕ ಅಲ್ಲ ಆಸ್ತೀಕ ಅಂದ್ರಲ್ಲ ಅಂತಂದ್ರೆ ಏನು ಎಳೆದು ಹೇಳಿದ್ರು ಯಾಕೆ ಎಳದು ಹೇಳಿದ್ರು ತುಂಬ ಒತ್ತು ಕೊಟ್ಟು ಹೇಳುವಾಗ ತುಂಬ ಅಗತ್ಯವಲ್ಲ ಹಾಗಿದ್ದಾಗಿ ಒತ್ತು ಯಾಕೆ ಹೇಳ್ತಾರೆ ಅಂತಂದರೆ ಅಲ್ಲಿ ತುಂಬ ಆಸ್ತಿಕರು ಪಾಂಡವರು ಎಂತಹ ಕಾಲದಲ್ಲೂ ಧರ್ಮ ಬಿಡಲೇ ಇಲ್ಲ ಅಂತಹ ಆಸ್ತಿಕರು ಅನ್ನೋದಕ್ಕೋಸ್ಕರವಾಗಿ ಆಸ್ತಿಕಾದಿ ಅಂತ ಕೂಗಿತ್ತು ಇದು ಆಸ್ತಿಕಲು ನಾಸ್ತಿಕನು ಅನ್ನುವ ಚಿತ್ರಣ ಮೊದಲನೇ ಹಂತ ಇನ್ನು ಕೆಲವರು ಇನ್ನು ಉನ್ನತಾಧಿಕಾರಿಗಳು ಹೇಗೆ ಮಾಡ್ತಾರೆ ಮನ್ವಾದಿ ಸ್ವಲ್ಪ ಆಕ್ರಮ ಬಿಡಿಸಿ ತೋರಿಸಿಕೊಡಬೇಕಾಗಿದೆ ಅದನ್ನೇ ಅಂತಾರೆ ಸಕೃಷ್ಣ ಪಾಂಡವ ಅನ್ಗೃಹ್ಯೋ ಎರ್ಥ ಪ್ರವರ್ತತೆ ಪ್ರಾತಿಲ್ಯಾದಿ ವೈಚಿತ್ರ ತಮಾಸ್ತೀಕ ಪ್ರಚಕ್ಷತೆ ಇದನ್ನು ವರ್ಣನೆ ಮಾಡಿದ್ದಾರೆ ಸಕೃಷ ಕೃಷ್ಣಾದೇವಿ ಅಂತಂದರೆ ದ್ರೌಪದಿ ದೇವಿ ಅವಳನ್ನು ಸೇರಿಸಿಕೊಂಡು ಮತ್ತು ಕೃಷ್ಣ ಪರಮಾತ್ಮನಗೊಂಡು ಪಾಂಡವರನ್ನು ಜೊತೆಗೂಡಿಸಿಕೊಂಡು ಯಾವ ಅರ್ಥ ಹೇಳ್ತಾರಲ್ಲ ಏಳು ಪಾತ್ರಗಳನ್ನು ಇಟ್ಟುಕೊಂಡು ಐದು ಜನ ಪಾಂಡವರು ಕೃಷ್ಣಾದೇವಿ ಕೃಷ್ಣ ಪರಮಾತ್ಮ ಈ ಏಳು ಪಾತ್ರವನ್ನು ಇಟ್ಟುಕೊಂಡು ದುರ್ಯೋಧನಾದಿಗಳ ವಿರುದ್ಧವಾಗಿ ಆ ಚರಿತ್ರೆ ಹೇಳಿದರೆ ಪ್ರಾತಿಲೌಮ್ಯಾದಿ ವೈಚಿತ್ರ್ಯ ಪ್ರಾತಿಲೌಮ್ಯ ಇತ್ಯಾದಿ ವೈಚಿತ್ರ್ಯ ಇದೆ ಅಂದರೆ ಇತಿಹಾಸ ನಿರೂಪಣೆ ಮಾಡಬೇಕಾಗಿದ್ದರೆ ಪ್ರಗಸ ಪ್ರಾತಿರೋಮ್ಯ ವ್ಯತ್ಯಾಸ ಅಂತ ರೀತಿಗಳಿದ್ದಾವೆ ಆ ರೀತಿಗಳನ್ನಿಟ್ಟುಕೊಂಡು ಭಾಷಾತ್ರಯವನ್ನು ಸರಿಯಾಗಿ ತಿಳಿದು ಹೇಳಿದರೆ ಮಹಾಭಾರತವನ್ನೇ ನೇರ ಶ್ಲೋಕ ನೋಡೋವರಿಗೆ ಹೇಳ್ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಬೇಕು ಹಾಗೆ ನೋಡೋದಾದರೆ ಅದನ್ನು ಆಸ್ತಿಕ ಕ್ರಮದಲ್ಲಿ ಅವಲೋಕನ ಮಾಡುವುದು ಅಂತಾರೆ ಇನ್ನೂ ಒಳಗಿನ ಒಳಗಡೆಯಲ್ಲಿ ಮನ್ವಾದಿ ಅಂದರೆ ಮನು ಅಂದರೆ ಸದ್ದರ್ಮ ಅಂತರ್ತು ಮನ್ವಂತರಾಣಿ ಸದ್ಧರ್ಮ ಧರ್ಮದ ದೃಷ್ಟಿಯಲ್ಲಿ ನೋಡಿ ಹೇಳೋದಾದರೆ ಅಂತಹದ್ದು ಏನಂತಾರೆ ಮನ್ವಾದಿ ಅಂತಾರೆ ಅಂದರೆ ಅರ್ಥ ಆಗೋಲ್ಲ ನೀವು ಈ ಏಳ್ಬಹುದ ಒಳಗಡೆಯಲ್ಲೇನಿದೆ ಮರ್ಮ ಅಂತ ನೋಡಿದ್ರೆ ಹದಿನೆಂಟು ತೆರ್ಕೊಳ್ಳುತ್ತೆ ಅಲ್ಲಿ ಹೇಗೆ ತೋರಿಸ್ಕೊಡ್ತಾರೆ ಧರ್ಮವು ಭಕ್ತಿಯಾದ ದಶಕ ಶ್ರುತಾದಿ ಶೀಲವೈನಯವು ಸಬ್ರಹ್ಮಕಾಸ್ತುತೇ ಹತ್ರ ಮನ್ವಾದಿಮ್ ತಮ್ಮ ವಿಧುರ್ಬುಧಾಹ ಆಚಾರ್ಯವೆಲ್ಲ ತೋರಿಸ್ಬಿಡಿ ಇವು ಯಾವ ಗೊತ್ತಾಗಿಯೇ ಇಲ್ಲ ನಿಜ ಶಿಷ್ಯರಾದರೆ ಅರ್ಥ ಆಗತ್ತೇವಲ್ಲ ವೇದವ್ಯಾಸದೇವರ ಅಭಿಪ್ರಾಯ ಬೇರೆಯವ್ರಿಗೆ ಅರ್ಥ ಆಗೋದು ಹೇಗೆ ಎಷ್ಟು ಹಾಸ್ಯಾಸ್ಪದರಾಗಿದ್ದಾರೆ ಬೇರೆಯವರೆಲ್ಲ ತಪ್ಪು ತಪ್ಪು ತಮ್ಮ ಮೇಲ್ನೋಟಕ್ಕೆ ತೋರಿದ ಅರ್ಥಗಳನ್ನು ಇಟ್ಟುಕೊಂಡು ಒಳಭರ್ಮೆ ಏನು ಅಂತ ಗೊತ್ತಿಲ್ಲದೆಯೇ ಬಹಳ ಮೋಸ ಹೋಗಿದ್ದಾರೆ ಬೇರೆಯವರೆಲ್ಲ ಅದನ್ನು ಎತ್ತಿ ತೋರಿಸ್ತಾರೆ ಧರ್ಮರಾಜರನ್ನು ಚಿತ್ರಣ ಮಾಡ್ತಾರೆ ಮತ್ತೆ ಏಳು ಪಾತ್ರ ಧರ್ಮರಾಜರನ್ನು ಚಿತ್ರಣ ಮಾಡಿದ್ದಾರೆ ಅಂದರೆ ಏನರ್ಥ ಸಾಕ್ಷಾತ್ತಾಗಿ ಸದ್ದರ್ಮ ಬರತಾ ಅಂದ್ರೇನು ಹಿರಿಯರ ಮಾತು ಕೇಳಬೇಕು ಅಂದ್ರೇನು ಶಾಸ್ತ್ರಾಧ್ಯಯನಾದಿಗಳು ಅಂತಂದರೆ ಏನು ಇವೆಲ್ಲ ಧರ್ಮ ನೋಡಬೇಕು ಅಂತಂದರೆ ಅದರ ಆಕಾರ ಏನು ಯಾವ ಜ ಯಾರ ಜೊತೆಯಲ್ಲಿ ಹಾಗೆ ನಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಅತಿ ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡ್ತಾ ಇದ್ದವರು ಅಂತಂದರೆ ಧರ್ಮರಾಜ ನೀವು ಯಾವುದಾದ್ರೂ ಧರ್ಮದ ಸ್ವರೂಪ ಗೊತ್ತಾಗಬೇಕಾ ಧರ್ಮರಾಜರ ಚರಿತ್ರೆ ಕೇಳ್ರಿ ಆಗರ್ತದೆ ನೀವು ಏನು ಬೇಡ ಅನಂತನವ್ರತ ಕೇಳಿದ್ರೆ ಒಂದು ಋಷಿ ಪಂಚಮಿ ವೃತಕತೆ ಕೇಳಿದ್ರೆ ಧರ್ಮರಾಜರು ಇಂಥವ್ರ ಜೊತೆಯಲ್ಲಿ ಸಂವಾದ ನಡೆಸಿದ್ರು ಅಲ್ಲೆಲ್ಲ ಕಡೆಯಲ್ಲೂ ಅವರೇ ಇರೋದು ಎಲ್ಲ ಸದ್ಧರ್ಮದ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ ಯಮಧರ್ಮರಾಜರು ಧರ್ಮ ವ್ಯವಸ್ಥಾಪಕರು ಅವರ ಪಾತ್ರವನ್ನು ಮೇಲಿರುವಂತಹ ಆ ಪದ ಚರ್ಮಕ್ಕಿತ್ತಾಕಿದ ಒಳಗಡೆಯಲ್ಲಿರುವ ಹೂರಣ ಏನು ಅಂದರೆ ಸದ್ದರ್ಮದ ಆಕಾರ ಈ ಕಡುಗಿನಲ್ಲಿ ಮೇಲ್ಗಡೆ ಇರುವಂತಹದನ್ನು ತೆಗೆದುಹಾಕಿಬಿಟ್ರೆ ಒಳಗೆ ಎಂದು ಬರೀ ಆ ಹೂರಣದಂತೆ ಇರೋದು ಸದ್ಧರ್ಮ ಇದನ್ನು ನೋಡ್ತಾರೆ ಒಳಗೆ ಇಳಿದು ನೋಡಿದಾಗ ಭೀಮಸೇನ ದೇವರ ಪಾತ್ರದಿಂದ ಏನ್ ನೋಡ್ತಾರೆ ಭಕ್ತಾದಿ ದಶಕ ಭಕ್ತಿಯಾದಿ ಹತ್ತು ಗುಣಗಳು ನಿಮಗೆ ಅರ್ಥ ಆಗ್ಬೇಕಾ ಅದರ ಬಗ್ಗೆ ನಾವು ಸಂದೇಹ ಇದೆಯಾ ಇದನ್ನು ನೋಡಿ ಭಕ್ತಿರ್ ಸವೈರಾಗ್ಯಂ ಪ್ರಜ್ಞಾ ವೇದ ಧೃತಸ್ಥಿತಿ ಯೋಗ ಪ್ರಾಣೋ ಬಲಂಶೈವ ವೃಕೋದರ ಇತಿ ಸ್ಮೃತಃ ಇದಿಷ್ಟು ವೃಕೋದರ ಎಂದು ಕೂಗಿದ್ದಾರೆ ಯಾವುದು ಯಾವುದು ಭಕ್ತಿ ಭಗವಂತನ ಭಕ್ತಿ ಏನು ಅಂತ ಅರ್ಥ ಆಗಬೇಕಾ ಅವರನ್ನು ನೋಡಬೇಕು ಎಷ್ಟು ಭಕ್ತಿ ಅವ್ರ ಚರಿತ್ರೆ ಹೇಳಿದ್ರು ಧನುರ್ಮಾಸ ಮಹಾತ್ಮೆಯಲ್ಲಿ ಬರ್ತದೆ ಯಾರು ಕರೆದ್ರೂ ಬರೋಲ್ಲ ಪರಮಾತ್ಮ ಕಡೆಗೆ ಇನ್ನೇನೆಲ್ಲ ಬ್ರಾಹ್ಮಣರು ಗೆಲೆ ಹಾಕಿ ಕೂಡಿಸ್ತಾ ಇದ್ದಾರೆ ಆ ಹೊತ್ತಿಗೆ ಕೃಷ್ಣ ಬರಲೇ ಇಲ್ಲ ಮೋಸ ಮಾಡಿಬಿಟ್ಟ ಧರ್ಮರಾಜ ಅಂತ ಎಲ್ಲ ಬೈಕೊಳ್ಬೇಕಿನ್ನೇನು ಆ ಹೊತ್ತಿಗೆ ಭೀಮಸೇನ ದೇವರ ಗದೆ ತಿರುಗಿಸಿ ಮೇಲೆ ಪೊಗದಿದ್ದಂತ ಆ ತಡೀಲಿಕ್ಕೆ ಅಂತ ಕೃಷ್ಣದೇವರು ಓಡಬೇಕು ಬರ್ತಿರಲಿಲ್ಲ ದೊರಕಾಪಟ್ಟಣದಲ್ಲಿದ್ದವನು ಕ್ಷಣ ಮಾತ್ರದಲ್ಲಿ ಓಡ್ಬಂದು ಇಷ್ಟು ಭಕ್ತಿ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತನ್ನುವ ವಿಚಿತ್ರ ವಿಶ್ವಾಸ ಪ್ರೇಮ ಆ ತತ್ವಜ್ಞಾನ ಅದು ಮತ್ತೊಬ್ಬರಿಗೆ ಬರೋಲ್ಲ ನಾವು ನೋಡಬೇಕಾ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎಂದು ಅಣ್ಣ ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯಾ ಆತನ ಕಾನೂನಿತ್ತು ಅಂತಾದರೆ ಇಡೀ ಎರಡು ಲೋಕವನ್ನು ತಟ್ಟಿ ಎರಡು ಲೋಕ ತಾಳ ಮಾಡಿ ತಟ್ಟಿ ಬೇಕಾದ ಕೆಲಸ ಮಾಡಿಕೊಟ್ಟು ಬಿಡ್ತೇನೆ ಅವನು ನರ್ತನ ಮಾಡಿಬಿಡ್ತೇನೆ ನಾನು ಅವನ ಅನುಗ್ರಹ ಬೇಕು ಇಷ್ಟು ಭಕ್ತಿ ಕೆಲ ಒಬ್ಬೊಬ್ಬರು ಒಮ್ಮೊಮ್ಮೆ ಸಂದೇಹ ತೋರಿಸಿದ್ದಿದೆ ಧರ್ಮರಾಜರು ಒಂದು ಆವೃತ್ತಿ ಕೃಷ್ಣನಿಗೆ ಜಲಾಸನ ಕೊಡ್ಲಿಕ್ಕೆ ಆಗಲಿಲ್ಲ ನಾವೇನಾರು ಮಾಡ್ಲಿಕ್ಕೆ ಹೀಗೆಲ್ಲ ಮಾತಾಡಿಬಿಟ್ಟಿದ್ದಾರೆ ಬಲರಾಮ ದೇವರು ಮಾತಾಡಿದ್ದಾರೆ ಅರ್ಜುನ ಮಾತಾಡಿದ್ದಾನೆ ಎಲ್ಲರೂ ದ್ರೋಹ ಮಾಡಿದವರೆ ಇಬ್ಬರು ಮಾತ್ರ ಎಂದು ಇಡೀ ಪಾತ್ರದಲ್ಲಿ ಇಡೀ ಜೀವನದಲ್ಲಿ ಮಾಡಲಿಲ್ಲ ಅಂದರೆ ಒಂದು ಮಿಮ್ಷನ ದೇವರು ಇನ್ನೊಂದು ದ್ರೌಪದಿ ದೇವಿ ಇಬ್ಬರು ಮಾತ್ರ ಮಾಡಲಿಲ್ಲ ಆ ಕೆಲಸವನ್ನು ಹೀಗಾಗಿ ನೀವು ಭಕ್ತಿಯನ್ನ ಸರಿಯಾಗಿ ನೋಡಬೇಕು ಅಂತಂದರೆ ಅಲ್ಲೇ ಇನ್ನು ಜ್ಞಾನ ಅದಕ್ಕೆ ತಕ್ಕಂತಹ ತಿಳುವಳಿಕೆ ಬೆಕ್ಕಾಗ್ತಾ ಇಲ್ಲಿ ಇಂಥವರಿದ್ದಾರೆ ನಾವು ಹೀಗೆ ಮಾಡಿಕೊಡ್ದು ವಾರಣಾಗತಕ್ಕೆ ನಾವು ಯಾಕೆ ಹೋಗಬೇಕು ನಮ್ಮ ಜಾಗ ಇದು ನಮ್ಮ ಸ್ಥಳ ಬಿಟ್ಟು ನಾವು ಹೋಗಬೇಡಪ್ಪ ದೊಡ್ಡಪ್ಪ ತಪ್ಪು ತಿಳ್ಕೊಳ್ತಾರೆ ಮತ್ತೆ ನೀನು ಏನಾದ್ರು ಮಾಡಬೇಕು ನಾ ಹೇಳೋದು ಹೇಳಿದೆ ಅರ್ಜುನ ಬೆಂಕಿ ತೊಗೊಂಡ್ಬಾ ನಮ್ಮ ಅಣ್ಣನ ಕೈ ಸುಟ್ಟುಬಿಡ್ತೇನೆ ಯಾರನ್ನ ಪಡಕ್ಕಿಟ್ಟನೋ ಅವನ ಕೈ ಸುಟ್ಟು ಬಿಡ್ತೀನಿ ಗಾಬರಿ ಅರ್ಜುನ್ರಿ ಎಲ್ಲ ಆದಮೇಲೆ ಕೇಳ್ತಾರೋ ಅಣ್ಣ ನೀನೇನು ಹಂಗೆ ಮಾತಾಡಿಬಿಟ್ಟೆ ಹೌದಪ್ಪ ಮಾಡಬಾರ್ದು ಕೆಲವೆಲ್ಲ ಅನ್ಬೇಕಷ್ಟೇ ಹೊಂದ್ಬಿಡ್ತೇನೆ ಅಂತ ಯಾಕೋ ಅಷ್ಟೇ ಅಷ್ಟೇ ಆ ಮಾತಿನಲ್ಲೇ ಅದನ್ನು ತುಂಬ ದೊಡ್ಡ ತಪ್ಪು ಹೋಗಿ ಮನೆ ಬಿಟ್ಟು ಹೋಗು ತುಂಬ ಆಧರ್ಮ ಮಾಡಿದರೆ ಅಷ್ಟೆ ಅನ್ನೋಷ್ಟು ಅಷ್ಟೇ ಕೆಲವನ್ನೆಲ್ಲ ಮಾಡಿಬಿಡಬಾರ್ದು ಅಂದು ಬಿಡಬೇಕು ಅನ್ನೋದರಿಂದಲೇ ಅವುಗಳ ಪರಿಹಾರ ಆಗುತ್ತೆ ಇವೆಲ್ಲ ಮತ್ತು ಇದನ್ನು ಯಾರಕ್ಕೆ ಹೇಳಿಸ್ಕೊಂಡು ಮಾಡೋಲ್ಲ ಅವರು ಅವರೇ ಮಾಡ್ತಾರೆ ಅರ್ಜುನರು ಹೇಳಿಸ್ಕೊಂಡು ಮಾಡ್ತಾರೆ ಗಾಂಡಿ ಹೂವನ್ನು ಬೈತಾ ಇದ್ದಾನೆ ಕೃಷ್ಣ ಏನು ಮಾಡಲಿಲ್ಲ ನಾನು ನಮ್ಮ ಅಣ್ಣನನ್ನು ಯಾರು ಅಂತಾರೋ ಅವ್ನು ಕೊಲ್ತೇನೆ ಅಂತಂದಿದ್ದೇನೆ ಹೌದಾ ಚೆನ್ನಾಗಿ ಬೈದು ಬಿಡುತ್ತೆ ನಿಮ್ಮ ಅಣ್ಣನನ್ನು ಎದ್ದಾ ತೋ ತೇಜೋವಧೆ ಮಾಡಿ ನೀನೇನು ಮಾಡ್ತೀಯ ಹಾಗೆ ಮಾಡ್ತೀಯ ಹೀಗೆ ಮಾಡಿದ್ದೀ ಹೀಗೆ ಚೆನ್ನಾಗಿ ಬೈತಾನೆ ಅಯ್ಯೋಯ್ಯೋ ಅಣ್ಣನ ಬೈದು ಬಿಟ್ಟಲ್ಲ ಕೃಷ್ಣ ಈಗೇನು ಮಾಡಲಿ ದೊಡ್ಡವರು ಬೈದುಬಿಟ್ಟೆ ನೀ ಚೆನ್ನಾಗಿ ಹೊಗಳ್ಕೊ ಚೆನ್ನಾಗಿ ಹೊಗಳ್ಕೋ ನಿನ್ನನ್ನು ಹೊಗಳ್ಕೊಳ್ಳೋದು ಅಂದರೆ ನೀನು ಆತ್ಮಹತ್ಯೆ ಮಾಡಿಕೊಂಡಂತೆ ನಿಮ್ಮ ಅಣ್ಣನ ಕೊಲೀಬೇಕಾಗಿತ್ತು ಅವ್ನು ಚೆನ್ನಾಗಿ ಬೈದಿಯಾ ಅವ್ನು ಕೊಂದಂತೆ ದೊಡ್ಡವ್ರನ್ನ ಬೈಯೋದಕ್ಕಿಂತ ಅವ್ರನ್ನ ಕೊಲ್ಲೋದು ಇನ್ನೊಂದಿಲ್ಲ ಅವರು ತೇಜೋವಧೆ ಮಾಡೋದೇ ಅವ್ರನ್ನ ಕೊಂದಂತೆ ನಮ್ಮನ್ನು ನಾವು ಹೊಗಳ್ಕೊಳ್ಳೋದೆ ನಮ್ಮನ್ನು ಕೊಂದುಕೊಂಡಂತೆ ಆತ್ಮಹತ್ಯೆ ಅಸ್ಮಾನ ಆತ್ಮ ಪ್ರಶಂಸ ಮಾಡಿಕೊಡು ಎರಡೂ ಈ ರೀತಿ ಹೇಳಿಸಿಕೊಂಡು ಅದರ ಪ್ರತಿನಿಧಿಯಾದದ್ದನ್ನು ಮಾಡಿ ಯಶ್ವತ್ಥಾಮಾಚಾರ ಹಣೆಯ ಮಣಿಯನ್ನು ಕಿತ್ತಿ ಅವರು ಕೊಂದಂತೆ ಕೊಲದೇ ಇದ್ದಂತೆ ಮಾಡಿದ್ದು ಹೇಳಿಸಿಕೊಂಡು ಮಾಡಿದ್ದು ಇದು ಗೊತ್ತಾಗೋಲ್ಲ ಮೊದಲು ಏನು ಏನು ಅಂತ ಕೇಳಿ ಸ್ವಪ್ಲದ ವಿರುತ್ತ ಅಂತ ಆದರೆ ಅದನ್ನು ನಿಜವಾಗಿಯೂ ನಡೆಸಿದವರು ಭೀಮಸರ ದೇವರು ಅವ್ರು ಯಾರನ್ನೂ ಹೇಳಿಲ್ಲ ಕೇಳಿಲ್ಲ ಮಾಡ ಹಾಕಿದ್ರು ಅಂದರೆ ಇದೆಲ್ಲ ಮುಂದೇನು ಮಾಡಬೇಕು ಎಲ್ಲಿ ಆಗಿರಬೇಕು ಎಂಬ ತತ್ವನಿಶ್ಚಯ ಅಂತಂದ್ರೆ ಅವರಿಗೆ ಭಕ್ತಿ ಜ್ಞಾನ ಇದರ ಜೊತೆಯಲ್ಲಿ ಸವೈರಾಗ್ಯ ಯಾವುದರಲ್ಲೂ ಅನುರಾಗ ಇಲ್ಲ ಯಾವುದರಲ್ಲೂ ಕೂಡ ಇಂತಹ ಭಗವಂತನಿಗೋಸ್ಕರ ತ್ಯಾಗ ಮಾಡಬೇಕು ಅಂದರೆ ಹೆಂಡತಿಯಲ್ಲೂ ಅನುರಾಗ ಇಲ್ಲ ವಸ್ತ್ರಾರ ಮಾಡ್ತಾ ಇದ್ದಾರೆ ಭಗವಂತನಿಗೆ ಈಗ ಅಪೇಕ್ಷೆ ಇಲ್ಲ ಭಗವದ್ ಇಚ್ಛಾ ಈ ಕಾಲಕ್ಕಿಲ್ಲ ಅಂತ ಸುಮ್ಮನೆ ಗೊತ್ತಿತ್ತು ಇಲ್ಲಿ ಯಾರಿಗೆ ಬರುತ್ತೆ ಇದನ್ನು ಇಂಥ ವೈರಾಗ್ಯ ಓ ರಾಗ ಭಗವಂತನಲ್ಲಿ ವಿಚಿತ್ರವಾದ ಅನುರಾಗ ಅವರಿಗೆ ಪ್ರಜ್ಞಾ ಇನ್ನು ಪ್ರಜ್ಞಾಶಕ್ತಿ ಎಲ್ಲಿ ಎಲ್ಲಿ ಏನಾಗುತ್ತೆ ಯಾರೇನು ಬರ್ತಾರೆ ಯಾವ ಏನು ಮಾಡಬೇಕು ವಕಾಸು ಜೊತೆಯಲ್ಲಿ ಆ ಊಟ ಮಾಡಿಕೊಂಡು ಹೋದಾಗ ನೋಡಬೇಕು ಅದನ್ನೆಲ್ಲ ಆ ಮೂಳೆಗಿಡೆಯಲ್ಲೇ ಎತ್ತು ಹುಡಿದ್ಬಿಡ್ತಾನವನು ಅಷ್ಟೊಳಗೆ ಪರಿಷೇಕ ಇದೆ ಅಲ್ಲು ಉತ್ತರಾಪೋಷಣ ತೊಗೊಂಡು ತಿರ್ತು ತೊಗೊಂಡ್ಬಿಡಬೇಕು ಅದರೊಳಗೆ ಅವನೇನೋ ಹೋಗೋದು ಬಿಟ್ಟ ಮೀರಿಗಾಗೋಗುತ್ತೆ ಮತ್ತೆ ಅಷ್ಟೊಳಗೆ ಹೋಗೋದೊಳಗೆ ಹೇಗ ಮಾಡಬೇಕು ಇಡೀ ಬಂಡಿ ಅಂತ ತಿಂದು ಸರಿಯಾಗಿ ಅವನ ಹತ್ರ ಹೋಗೋದ್ರೊಳಗೆ ಎಲ್ಲ ಮುಗಿಸ್ಕೊಂಡಿರ್ತಾರೆ ಆ ಎಂಥ ಶಕ್ತಿ ಅದರ ಪ್ರತಿಭಾ ಅದೆಲ್ಲ ಒಳಗಡೆಯಲ್ಲ ಅವರು ಯಾವುದು ಮಂತ್ರ ಯಿಂತ್ರ ಕಲ್ತಿಲ್ಲ ಯಾವುದೇ ಅಸ್ತ್ರ ಮಂತ್ರ ಕಲ್ತಿಲ್ಲ ಯುದ್ಧದಲ್ಲಿ ಪ್ರಯೋಗ ಮಾಡ್ತಾರಲ್ಲ ಎಲ್ಲ ಬುದ್ಧಿಯಲ್ಲಿದೆ ಅವರ ಪ್ರತಿಭೆಯಲ್ಲೇ ಹೊಳೆಯೆಲ್ಲ ಹೊಳೆಯುತ್ತೆ ಇದನ್ನು ಪ್ರಜ್ಞ ಅಂತಂತಾರೆ ಮೇಧಾಶಕ್ತಿ ಮೇಧಾ ಅಂತಂದರೆ ಏನೇನು ಕಲ್ತಿದ್ರೋ ಎಲ್ಲ ಉಳಿದಿರಬೇಕು ಬುದ್ಧಿರ್ಬಲಂ ಯಶೋಧೇಯಂ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಅದು ಹನುಮಂತರೂಪಕ್ಕೆ ಹೇಳಿದ್ದನ್ನೇ ಭೀಮರೂಪಕ್ಕೆ ಹೇಳ್ತಾ ಇದ್ದಾರೆ ಅಂಥ ಮೇಧಸ್ಸು ಸ್ವಲ್ಪ ತಿಳಿದ್ರು ಅಂತಂದ್ರೆ ಅದು ಕಡೇತನಕ್ಕೆ ಇರುತ್ತೆ ಮರ್ತೋಯ್ತು ಅಂತಿಲ್ಲ ಇನ್ನು ಧೃತಿ ಸ್ಥಿತಿ ಧೃತಿ ಧೈರ್ಯ ಸರ್ಗಾದ ತಿಳಬಳಕೆ ಇಲ್ಲಿ ಇಷ್ಟು ಮಾಡಿದರೆ ಇಲ್ಲಿ ಹೀಗಾಗುತ್ತೆ ಎಲ್ಲರೂ ಹೆದರುತ್ತಾರೆ ಅದು ಹಾಗಾದರೆ ಹೀಗಾದ್ರಿ ಏನೂ ಹೆದರಬೇಕಾಗಿಲ್ಲ ಬಕಾಸು ಅಲ್ಲ ನೀನು ಒಳ್ಳೆ ತಾಯಿನ ಅಮ್ಮ ಒಬ್ಬ ರಾಕ್ಷಸನ ಬಾಯಿಗೆ ನಿನ್ನ ಮಗನನ್ನೇ ಕೊಟ್ಟು ಕಳಿಸ್ತಾ ಇದ್ದೀಯಲ್ಲ ಇದು ಸರಿಯಾದ ಕೆಲಸನ ಧರ್ಮರಾಜರು ಹೋಗ್ಕೊಳ್ಳಿ ಕೂತಾರೆ ಕುಂತಿದ್ದೇವಿಯನ್ನು ನಿಂಗೆ ಗೊತ್ತಿಲ್ಲಪ್ಪ ಅವನು ಪರಾಕ್ರಮ ಅವನು ಬುದ್ಧಿಶಕ್ತಿ ಅವನಲ್ಲಿರುವಂತಹ ಬಲ ಅವನಿಗೆ ಯಾವ ಎಷ್ಟಿದೆ ಅಂತೆಲ್ಲ ನಿನ್ನ ಯಾರಿಗೊತ್ತು ನನ್ನ ತಮ್ಮನಿಗೆ ಗೊತ್ತು ನಿಂಗೆ ಗೊತ್ತಿಲ್ಲ ಅದನ್ನು ನೀನು ನೋಡ್ತೀವಿ ಸುಂದರ ಒಬ್ಬ ತಾಯಿ ಈ ರೀತಿಯಲ್ಲಿ ಧೈರ್ಯ ತುಂಬಿ ಕಳಿಸ್ತಾಳೆ ಅವ್ರ ಬಗ್ಗೆ ಅಂದರೆ ಒಳಗಡೆಯಲ್ಲಿ ಎಷ್ಟು ಬೌದ್ಧಿಕ ಶಕ್ತಿ ಬಲ ಎರಡೂ ಇದೆ ಇದರ ಮೇಲೆ ಸ್ಥಿತಿ ಸ್ಥಿತಿ ಅಂತಂದರೆ ಒಂದೇ ಏಕತ್ರ ನಿಷ್ಠೆ ಒಂದು ವಿಚಾರ ಹೇಳಿದ್ರು ಒಮ್ಮೆ ಆಗಿತ್ತು ಆಮೇಲೆ ಹೀಗಾಯಿತು ಮೊದಲಲ್ಲಿ ಹೀಗಿದ್ರೂ ಆಮೇಲೆ ಎಲ್ಲೇ ಇದೆ ಏಕಪ್ರಕಾರ ಇರುವುದು ವಿಷ್ಣುಭಕ್ತಿಯಾದಿಗಳಂದು ಇರಬೇಕು ಅಂದರೆ ಹಾಗೆ ಇರುವುದು ಸ್ಥಿತಿ ಇನ್ನು ಯೋಗ ಉಪಾಯ ಯೋಗ ಭಗವಂತನ ಮನಃಪ್ರಾಣಿದಾನ ವಿಶೇಷ ಭಗವಂತನಲ್ಲೇ ಸದಾ ಮನಸ್ಸನ್ನು ಇಳೋದು ಆ ಉಪಾಯದಿಂದಲೇ ಎಲ್ಲವನ್ನು ಗೆದ್ದು ಬರ್ತಾ ಇತ್ತು ಇದನ್ನೇ ಯೋಗಶಕ್ತಿ ಅಂತಂತಾರೆ ಇನ್ನು ಪ್ರಾಣ ಪ್ರಾಣ ಶಕ್ತಿ ಅಯ್ಯೇ ತೆಗೆದು ಬೆಂಕಿಗೆ ಹಾಕುದರೂ ಇಲ್ಲ ಪಾತಾಳಕ್ಕೆ ತಾಳುದರೂ ಇಲ್ಲ ಪ್ರಮಾಣ ಕೋಟಿಯಲ್ಲಿ ವಿಶಾಲ ಅಡುಗೆ ಹಾಕಿದ್ರೂ ಆ ಪ್ರಾಣ ಶಕ್ತಿ ಇನ್ನೊಬ್ಬರನ್ನು ಬದುಕಿಸುವ ಶಕ್ತಿ ಇದ್ದಾಗ ತಾವು ಬದುಕೊಂಡ್ಬರೋದು ಹೆಚ್ಚು ಜಗಜ್ಜೀವನದ ಎತ್ತರ ಚಿತ್ರ ಜಗತ್ತಿಗೆ ಉಸಿರಾಟ ಕೊಡುವವರು ತಾವು ಬದುಕಿದ್ರು ಅಂದ್ರೆ ಆಶ್ಚರ್ಯನಾದ ಬೇರೆಯವ್ರನ್ನೆಲ್ಲರೂ ಬದುಕಿಸೋದು ಇವರೇ ಇವರೊಬ್ಬರು ಅಂತಂದ್ರೆ ಆಶ್ಚರ್ಯ ಅಂತ ಕೇಳಿದ್ದಾರೆ ಪಂಡಿತಾಚಾರ್ಯರು ಅಂದ್ರೆ ಅಂತಹ ಪ್ರಾಣಶಕ್ತಿ ನಿಜವಾದ ಪ್ರಾಣ ಅಣಜ್ಯೇಷ್ಠಾಯಾಮ ಇನ್ನು ಬಲ ಚಿತ್ರಬಲ ಐದಕ್ಷೋಹಿಣಿ ಸೇನೆಯನ್ನು ಒಬ್ಬರು ಪಡೆದುಕೊಂಡಿದ್ದಾಗಲಿ ಎಂಬತ್ತು ಕೋಟಿಗೂ ಹೆಚ್ಚಾದಂತಹ ಮಣಿಮುದ್ದಿ ದೈತ್ಯರನ್ನು ಬಡಿದು ಸಂಹಾರ ಮಾಡಿದ್ದಾಗಲಿ ಮೈ ಮೇಲೆ ಸೊಳ್ಳೆ ಹದಗೊಂಡ್ರೆ ಹೊಡೆಯೋದ ಕಷ್ಟ ಇದೆ ನಮಗೆ ಅದನ್ನು ಇರುವೆ ಹದಗೊಂಡ್ರೆ ಅಟ್ಟನ್ನು ಬಡಿದು ತುಳಿದು ಅವ್ರ ಮೇಲೆಲ್ಲ ಅಟ್ಟ ಹಸಿ ಇರ್ತಾ ನಿಂತುಬಿಟ್ಟಿರ್ತಾರೆ ಒಳಗಡೆ ಎಲ್ಲ ತಪಸ್ಸು ಶಕ್ತಿ ವರ್ಚಸ್ಸು ಆ ಬಲ ರೂಪ ನೂರ ಐದು ಜನ ಉಪಕೀಚಕರನ್ನು ಬೆಳಗಿನ ಜಾವ ಮರ ತಗೊಂಡು ಸತಿ ಹೊಡಿತಾರೆ ಪರಕೆ ತಗೊಂಡು ಬೀಸಿದಾಗೆ ಹತ್ತು ಸತಿ ಬೀಸ್ತಾರೆ ಒಬ್ಬರದೂ ಕೂಡ ಶರೀರ ಯಾರು ಯಾವುದು ಉಂಟು ಸಿಗೋಲ್ಲ ನೆಲಕ್ಕೆ ಸಾರಿಸಿದಂತೆ ಆಗಿಹೋಗಿರುತ್ತೆ ಈ ದೊಡ್ಡ ದೊಡ್ಡ ಹೈವೇಗಳಲ್ಲಿ ನಾಯಿಗಳನ್ನು ಕೊಂದು ಅವೆಲ್ಲ ಕಾರ್ಪೆಟ್ ಆದಾಗೆ ಆಗಿರ್ತಾರೆ ಹಂಗಾಗ ಹೋಗಿರ್ತಾರೆ ಒಬ್ಬ ಕೀಚಕ ಇಂಥ ರೀತಿಯಲ್ಲಿ ಕೊಲಬೇಕಾಗಿದ್ದರೆ ಕೀಚಕನನ್ನು ಸಂಹಾರ ಮಾಡಿದ್ದಾಗಲಿ ದುರ್ಯೋಧನಾದಿಗಳನ್ನು ಮರ್ದನ ಮಾಡಿದ್ದಾಗಲಿ ಜರಾಸಂಧನ ಸೀಳು ಬಗೆದಿದ್ದಾನೆ ಎಂಥ ಬಲ ಅವನ ಜೊತೆಯಲ್ಲಿ ವಾಕ್ಯಾರ್ಥ ಮಾಡಬೇಕಾದಂತ ಅವರು ತೋರಿಸಿರ್ತಕ್ಕಂತಹ ಧೃತಿ ಮತ್ತು ಸ್ಥಿತಿ ಅಲ್ಲಿ ಪ್ರಜ್ಞಾಶಕ್ತಿ ಮೇಧಸ್ಸು ಇವನ್ನೆಲ್ಲ ನೋಡಬೇಕಾಗಿದ್ದರೆ ಅದು ಭೀಮಸೈನ ದೇವರೇ ಅದು ಮತ್ತೊಬ್ಬರಲ್ಲ ಭೀಮ ಅಂದರೆ ಒಂದಲ್ಲ ಹತ್ತು ಪಾತ್ರ ಅದು ಹತ್ತು ಗುಣಗಳಿಗೆ ಪ್ರತಿನಿಧಿ ಒಬ್ಬ ಭೀಮ ಭೀಮನಲ್ಲಿ ಹತ್ತನ್ನು ನೋಡಬೇಕು ಮೊದಲನೆಯದ್ದು ಧರ್ಮ ಆಮೇಲೆ ಭೀಮ ಅಂದರೆ ಹತ್ತು ಹನ್ನೊಂದು ಆಯ್ತು ಇಲ್ಲಿ ಎರಡು ಪಾತ್ರದಿಂದ ಹನ್ನೊಂದು ಸಿಕ್ತು ಮೂರನೆಯದ್ದು ಅರ್ಜುನ ಅರ್ಜುನನಲ್ಲಿ ನೋಡಬೇಕಾದದ್ದು ಶ್ರುತಾದಿಹಿ ಶ್ರವಣ ಮನನ ನಿಧಿಧ್ಯ ಅಂದರೆ ಗೀತಾದಿಗಳನ್ನು ಉಪದೇಶ ಹಿಂದೆ ಮುಂದೆ ಇನ್ನು ಅನೇಕ ಇದೆ ಗೀತ ಅನುಗೀತ ಮೊದಲು ಉಪದೇಶ ಪಡೆದಿದ್ದು ಯಾವ ಕ್ರಮದಲ್ಲಿ ಮನನ ಮಾಡಬೇಕು ಇಂದ್ರಕೀಲಿ ಪರ್ವತಕ್ಕೆ ಹೋಗಿ ಮನನ ಮಾಡಿದ್ದು ಧ್ಯಾನ ಮಾಡಿದ್ದು ಐದು ವರ್ಷ ತನಕ ಅದನ್ನೆಲ್ಲ ಉಪಸಕ್ತಿ ಮಾಡಿ ಅದನ್ನು ಪಾಶುಪದಾದ್ಯಸ್ಥರವನ್ನು ಗಳಿಸ್ಕೊಂಡು ಬಂದಿದ್ದು ಇವನ್ನೆಲ್ಲ ವಿಚಾರ ಮಾಡಿದರೆ ಇದೆಲ್ಲವೂ ಕೂಡ ಶ್ರುತಾದಿಹಿ ಶ್ರವಣ ಮನನ ಧ್ಯಾನ ಮೂರು ಎಷ್ಟಾಯಿತು ಅಲ್ಲಿಗೆ ಹನ್ನೊಂದಾಗಿತ್ತು ಹನ್ನೊಂದು ಮೂರು ಹದಿನಾಲ್ಕಾಯಿತು ಮೂರು ಪಾತ್ರದಿಂದ ಹದಿನಾಲ್ಕು ಧರ್ಮಗಳು ಸಿಕ್ಕು ಇದಾದ ಮೇಲೆ ಶೀಲ ವಿನಯವು ಒಳ್ಳೆಯ ಶೀಲ ಮತ್ತು ವಿನಯ ನೋಡಬೇಕು ಅಂತಂದರೆ ಆ ಇಬ್ಬರು ಹುಡುಗರನ್ನು ನೋಡಬೇಕು ನಕುಲ ಮತ್ತು ಸಹದೇವರು ಮಾದ್ರೀ ಸುತ ಅಣ್ಣನ ಹೆಂಡತಿಯೇ ತನ್ನ ಹೆಂಡತಿಯೂ ಕೂಡ ತನ್ನ ಜೊತೆಯಲ್ಲಿದ್ದಾಗ ತನ್ನ ಹೆಂಡತಿಯನ್ನು ಮಾತ್ರ ಉಪಭೋಗ ಮಾಡಬೇಕು ವಿಷಾದೇವಿಯನ್ನು ಅಣ್ಣನ ಜೊತೆಯಲ್ಲಿದ್ದಾಗ ಅವಳ ಹತ್ತಿಗೆ ಅಂತ ಚಿಂತೆ ಮಾಡಬೇಕು ಸಾಧ್ಯವ ತನ್ನ ಹೆಂಡತಿಯೇ ಅಣ್ಣನ ಹೆಂಡತಿಯೂ ಹೌದು ಒಳಗಿದ್ದವರನ್ನ ಯಾರನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಷ್ಟೇ ನೋಡಬೇಕು ಇಂಥ ಶೀಲ ಒಂದು ದಿವಸ ಅತಿಕ್ರಮಣ ಒಂದು ದಿವಸ ಅವ್ರಿಗೆ ನೋವಾಗುವಂತೆ ನಡೀನೇ ಮಮ ಪ್ರಾಣ ಹಿಪಾಂಡವಾಹ ಅನ್ನುವ ಇವೆಲ್ಲ ಇದ್ದ ಇಬ್ಬರು ಹುಡುಗರು ಕೂಡ ಎಂಥ ಮಹಾನ್ಭಾವರು ಅಶ್ವಿನಿ ದೇವತೆಗಳಿಗೆ ಎಷ್ಟು ಮಹತ್ವ ಬಿಟ್ಟ ಪರಮಾತ್ಮ ಅಂಥ ಮಹಾನ್ಭಾವರು ಅವರಿಬ್ಬರೂ ಕೂಡ ಅದರಿಂದ ಅವರಲ್ಲಿ ಆ ವಿನಯ ಮತ್ತು ಶೀಲ ಇವೆರಡೂ ನೋಡಬೇಕು ಅಂತಂದರೆ ಅವರಿಬ್ಬರು ಅಲ್ಲಿಗೆ ಎಷ್ಟಾಯ್ತು ಅಲ್ಲಿಗೆ ಸರಿಯಾಗಿ ಈಗ ಮತ್ತಿನ್ನೆರಡು ಸೇರಿ ಕೊಡುತ್ತೋ ಅಲ್ಲಿಗೆ ಅಲ್ಲಿಗೆ ಹನ್ನೊಂದು ಆಗಿತ್ತು ಮೂರು ಸೇರಿ ಕೊಟ್ಟಿತ್ತು ಆಗಿತ್ತು ಇನ್ನೂ ಎರಡು ಸೇರಿ ಕೊಡಿತು ಹದಿನಾರು ಆಯಿತು ಪಂಚಪಾಂಡವರು ಮುಗಿಯೋದ್ರೊಳಗೆ ಹದಿನಾರು ಗುಣಗಳು ಸುಟ್ಟು ನಮಗೆ ಇನ್ನಿರೋದಿಬ್ಬರೇ ಇನ್ನಿಬ್ಬರಿದ್ದಾರೆ ಇನ್ಯಾರಿದ್ದಾರೆ ಒಂದು ದ್ರೌಪದಿ ದೇವಿ ಸಬ್ರಹ್ಮ ಕಾಸ್ತುತೇಯತ್ರ ಬ್ರಹ್ಮ ಅಂತಂದರೆ ವೇದಶಾಸ್ತ್ರಗಳು ಅದಕ್ಕೆ ಅಭಿಮಾನಿನಿಯೇ ದ್ರೌಪದೀ ದೇವಿ ಬೇರೆ ಅಲ್ಲ ದ್ರೌಪದೀ ದೇವಿಗೆ ಅಪಮಾನ ಮಾಡುತ್ತಾರೆ ಅದರ ವಸ್ತ್ರವನ್ನು ಅಪಹರಣ ಮಾಡುತ್ತಾರೆ ಬೀದಿಗಳೆದು ಮರ್ಯಾದೆ ಕಳಿತಾರೆ ಅಂದರೆ ಏನರ್ಥ ಅದನ್ನು ಕಂಡ್ರೆ ಆಗೋಲ್ಲ ಅಂತಂದರೆ ಏನರ್ಥ ವೇದಶಾಸ್ತ್ರಗಳನ್ನು ಕಂಡ್ರೆ ಗುರಿತಾರೆ ಅಂತ ಅರ್ಥ ನಮ್ಮ ವೈದಿಕ ಧರ್ಮವನ್ನು ನೋಡಿ ಯಾಕೆ ಉರಿತಾರೆ ವೇದ ಪ್ರಮಾಣ ಅಲ್ಲ ಅದು ಅಪ್ರಮಾಣ ಅದಾಗಿದೆ ಇದು ಹೀಗಿದೆ ವರ್ಣಾಶ್ರಮ ಧರ್ಮ ಹೇಳುತ್ತೆ ನಿಮ್ಮ ಧರ್ಮ ಸರಿ ಇಲ್ಲ ಅಸ್ಪೃಶ್ಯತೆಯನ್ನು ಹೇಳುತ್ತೆ ನಿಮ್ಮ ವೇದ ನಿಮ್ಮ ಧರ್ಮಶಾಸ್ತ್ರ ಎಲ್ಲ ಬದ್ಧ ಏನಂತಾರೆ ಇದನ್ನೆಲ್ಲ ದ್ರೌಪದಿದೇವಿಯರ ಮೇಲೆ ಎಲ್ಲರಿಗೂ ಹೊಟ್ಟೆ ಉರಿ ಅವಳು ಅಪಾರ ಸೌಂದರ್ಯ ವೇದಕ್ಕೆಟ್ಟು ಸೌಂದರ್ಯ ಇದೆ ವೇದಕ್ಕಿರುವಂತಹ ಆ ಪಾದ ಝಟ ಆ ಘನಾದಿ ಕ್ರಮ ಅದರ ಜನ ಸೇರಿ ಒಟ್ಟಿಗೆ ಹೇಳ್ತಾ ಇದ್ದರೆ ಅದರ ಇನ್ಯಾರಿಗೂ ಇಲ್ಲ ನೀವು ಬೈಬಲ್ಗಿದೆಯಾ ಅದು ಅಪರಾಯಣಿಗಾರ ಮಾಡ್ತಾಳ ಅದನ್ನೆಲ್ಲ ಹೇಳಿಕ್ಕೆ ಬರುತ್ತಾ ಹಾಗೆ ಹ ವಹ್ಹ್ ಅಹಮಂ ನಂ ಅಹಮನ್ನಮ ಶ್ಲೋಕ ಗೃದ ಅಹಗ್ಗ ಇದ್ದರೆ ವೇದ ಮಂತ್ರವನ್ನು ಮೈ ಜುಮ್ಮನ ಸಾಮಗಾನಾದಿಗಳ ಕ್ರಮದಲ್ಲಿ ಇಂತಹ ಸೌಂದರ್ಯ ಬೇರೆಯವ್ರಿಗಿದೆಯಾ ಅವಳ ದ್ರೌಪದಿ ದೇವಿಯನ್ನು ಅಷ್ಟು ಚಲುವಿಕೆ ಇದ್ದವಳು ಅವಳು ನೋಡಿ ಎಲ್ಲರೂ ಬಾಯಿ ಹುಡುಕುತ್ತಾ ಇದ್ದರು ಅದೆಲ್ಲ ಭಗವಂತನನ್ನು ಮಾತ್ರ ಕೊಂಡಾಡುವಳು ಅಲ್ಲಿ ತೋರಿಸ್ತಕ್ಕಂತಹ ಮುಖ್ಯ ಪ್ರಾಣಿದೇವರನ್ನ ಭಗವಂತನನ್ನು ಮಾತ್ರ ಅವಳ ಪ್ರತಿಪಾದನೆ ಮಾಡ್ತಕ್ಕಂತಹ ಮಹಾನ್ಭಾವ ಬಿಡ್ತಾರಾ ಅದನ್ನೆಲ್ಲ ಹೇಳೋದು ಬೀದಿಗೆ ತೆಗೆದು ಅದನ್ನು ಮರ್ಯಾದೆ ತೆಗಿತೇವೆ ಅಂತ ಹೊರಟ್ರೆ ಭಗವಂತ ಬಿಡೋಲ್ಲ ಅದನ್ನು ಹಿರಣ್ಯಕಶವಾದಿ ಎಲ್ಲ ಕಾಲದಲ್ಲೂ ವೇದಶಾಸ್ತ್ರಗಳಿಗೆ ಅಪಚಾರ ಮಾಡ್ತೀವಿ ದುರ್ಮತ ಸ್ಥಾಪನೆ ಮಾಡ್ತೇವೆ ಅಂತ ಹೊರಟಿದ್ದೆ ಇಲ್ಲಿ ಆ ಕಾಲದಲ್ಲಿ ಆ ಅಭಿಮಾನಿನಿಯೇ ಬಂದಿದ್ದಾಳೆ ಸರಸ್ವತೀ ದೇವಿ ಭಾರತೀ ದೇವಿ ಅವಳಿಗೆ ಅಪಮಾನ ಮಾಡ್ತೇವೆ ಅಂತ ಹೊರಟ್ರೆ ಭಗವಂತನೇ ರಕ್ಷಣೆ ಕೊಟ್ಟ ಅವರಿಗೆ ಅಪಮಾನ ಮಾಡಿದವರು ನಿಮ್ಮನ್ನೆಲ್ಲ ಸಿಗಿತೇನೆ ಬಿಂಬಸೇನ ದೇವ್ರು ಒಬ್ಬ ದೈವ ವೇದಶಾಸ್ತ್ರಗಳಲ್ಲಿ ಪ್ರತಿಪಾದ್ಯ ಅವಳಿಂದ ಆರಾಧ್ಯನಾದವನು ಒಬ್ಬ ಆದರೆ ಅವಳ ಪತಿ ಇನ್ನೊಬ್ಬ ಇದ್ದಾನೆ ಅವಳ ಕೈಯಲ್ಲಿ ಪೆಟ್ಟು ತಿಂತಾರೆ ಅವರೇ ಜಗದ್ಗುರುಗಳು ಅದರಿಂದ ಅವನ ಇಚ್ಛೆ ಇರೋ ತರಕ್ಕೆ ಸುಮ್ಮನಿದ್ದರು ಅದಾದ್ಮೇಲೆ ಸಿಕ್ಕಾಕೊಂಡಾಗ ಇದು ದೊಡ್ಡ ಯುದ್ಧ ಅಂತ ಏನಿದೆಯಲ್ಲ ಇದು ಎರಡೂ ತರಹದ ಬಾಹು ಇದೇನೇ ಬೇರೆ ಆಕಾರ ತಗೊಂಡ್ರೆ ವಾಕ್ಯುದ್ಧ ಬಾಹುವುದ್ಧದಲ್ಲಿ ಭೀಮಸ ದೇವರು ಬಡಿದು ಹಾಕಿದ್ರು ವಾಗ್ಯುದ್ಧದಲ್ಲಿ ಆಚಾರ್ಯರು ಸೀಳಿ ಸೀಲಿ ಹಾಕಿದ್ದಾರೆ ಸೀಳಿ ಹಾಕುವುದು ಅಂದರೆ ಏನು ಮರ್ಯಾದೆ ತೆಗೆದಿರೋದು ಅಂದರೆ ಕೇಳಿದ್ರೆ ಬಾವ್ಯ ಬಿಡ್ಕೊತಾರೋ ಈಗೇನು ಬೇಡ ಇದೊಂದು ಈ ಶ್ಲೋಕಕ್ಕೆ ಭಾರತದಲ್ಲಿರುವ ಶ್ಲೋಕಕ್ಕೆ ಬೇರೆಯವರೆಲ್ಲ ಅರ್ಥ ಹೇಳಿದ ಮೇಲೆ ಆಚಾರ್ಯ ಒಳಗಿರೋ ಮರ್ಮ ತೋರಿಸಿಕೊಟ್ಟಾಗ ಇವ್ರದೆಲ್ಲರದು ಹೇಗೆ ಮರ್ಯಾದೆ ಹೋಗುತ್ತೆ ಬದುಕಿರುವಾಗಲೂ ಆ ರೀತಿಯಲ್ಲಿ ನಾಚಿಕೆ ಆಗಬೇಕು ಅವರಿಗೆ ಇಂಥ ಈ ತೋರಿಸ್ಕೊಟ್ಟು ಬಿಡಿತಾರಾ ಸುಮ್ಮ ಇರ್ತಾರ ಇವೆಲ್ಲ ಈ ದಿನ ಮೇಲೆ ವ್ಯಾಸರಾಜರು ಬೇರೆ ಬಂತು ಎಲ್ಲರ ಎದುರು ಕಡೆಯಲ್ಲಿ ಕುಣಿದಾಡಿ ತರ್ಕತಾಂಡವಾದಿಂದ ನರ್ತನ ಮಾಡಿ ನ್ಯಾಯಾಮೃತ ಚಂದ್ರಿಕಾಳದ ಕಳ್ರು ಏನೋ ಕಳತನ ಮಾಡಿಕೊಳ್ತಾರೆ ಅದರ ಮೇಲೆ ಬೆಳಕು ಚೆಲ್ಲೋದು ಚಂದ್ರಿಕಾ ಮಾಡಿದ್ದೆ ಆ ಕೆಲಸ ಯಾವಾಗ ಬೆಳಕು ಬಂತೋ ಕಳತನ ಎಲ್ಲ ಅರ್ಥ ಆಗಲಿಕ್ಕೆ ಶುರುವಾಯಿತು ಏನೇನು ಮಾಡ್ತಾ ಅಂತ ಅಲ್ಲ ಪ್ರತಿಜ್ಞೆ ಹೇಗಿದೆ ವ್ಯಾಸರಾಜರದ್ದು ಹನುಮತ್ ಭಾಷ್ಯ ಸುಚಿತ ಮುಚ್ಚತೆ ಎಲ್ಲ ಶ್ರೀಮದಾಚಾರ್ಯರ ಭಾಷ್ಯ ಒಂದೇ ಭಾಷ್ಯ ನಾವು ಸಮರ್ಥನೆ ಮಾಡಿಕೊಳ್ತೇವೆ ಇನ್ನೊಬ್ಬ ಗಂಡು ಬರಲೇ ಇಲ್ಲ ಅಂತಹ ಗಂಡೊಬ್ಬ ಇನ್ನೊಬ್ಬ ಬರಲೇ ಇಲ್ಲ ಆ ಕ್ರಮಣ ನಿಮ್ಮೆಲ್ಲದರದ್ದು ವೇದಾಂತ ದೇಶಿಗುರು ಮುಂತಾದವರೆಲ್ಲ ಸ್ವಲ್ಪ ನಮ್ಮ ಪಕ್ಕದವರು ಇದ್ದಾರೆ ಅವ್ರನ್ನೂ ಬೇಕಾದ್ರೆ ಹಿಡ್ಕೊಳ್ರಿ ನಮ್ಮನ್ನೇ ಹಿಡಿಬೇಕು ಅಂತಿಲ್ಲ ನೀವು ಸ್ವಲ್ಪ ದ್ವೈತಗಳನ್ನು ಬೇಕಾದ್ರೂ ಹಿಡ್ಕೊಳ್ರಿ ಹೀಗೆಲ್ಲ ಮಾತಾಡಿದಾರು ವೇದಾಂತ ದೇಶಗುರು ಅಂತ ಅವ್ರೇ ಟೀಕಾಕಾರರು ವಿಶಿಷ್ಟ ದ್ವೈತಗಳಲ್ಲಿ ಹೀಗೆಲ್ಲ ನಮ್ಮಲ್ಲಿ ಇಲ್ಲ ಸರಿ ಇಲ್ಲ ನಮಗೊಂದೇ ನಿಮ್ಮದಲ್ಲ ಅಬದ್ಧ ನಾವು ತೋರಿಸ್ಕೊಡ್ತೇವೆ ಬನ್ರಿ ಜ್ಞಾನಿಗಳು ಯಾರ್ಯಾರು ಇದ್ದಾರೆ ಸಾಟಿ ಹಾಕಿರಿ ಬನ್ರಿ ಯಾರಿಗಿದ್ದೀರಿ ಆ ಧೈರ್ಯ ಅಂತ ಅದಕ್ಕೆ ಅವ್ರು ಕಟ್ಟಿರೋ ಹೊಟ್ಟೆ ಬರಿ ವೃಂದ ಅವನು ಹೊಡಿತಾರೆ ನಮಗೆ ನಮ್ಮವ್ರಿಗೆ ಅವ್ರ ಕಡೆ ಎಲ್ಲರಿಗೂ ಹೊಟ್ಟೆ ಬರಿ ಅವ್ರನ್ನ ಕಟ್ಟರೆ ಹೀಗಾಗಿ ಈ ರೀತಿಯಲ್ಲಿ ಸ್ಥಾಪನೆ ಮಾಡಿದ ಉಂಡೆ ಅವ್ರು ವಿಷ ಹಾಕಿಬಿಡಬೇಕು ಅವ್ರನ್ನ ಹೊಡೆದು ಬಿಡಬೇಕು ಕೊಂದುಬಿಡಬೇಕು ಅಂತ ಅದು ದೈತ್ಯ ಪ್ರವೃತ್ತಿ ಎಲ್ಲ ಕಾಲಕ್ಕೂ ಇದ್ದದ್ದೇ ಅದು ಈ ಕ್ರಮದಲ್ಲಿ ಸೇವಾ ವಿಶೇಷಾದಿಗಳನ್ನು ನಡೆಸ್ತಾರಲ್ಲ ಅವರ ಮೇಲೆ ಬರುವಂತಹ ಆಕ್ರಮಣಾದಿಗಳು ಸತ್ಯನೇ ಅದನ್ನೆ ವೇದಶಾಸ್ತ್ರ ಅಭಿಮಾನಿನಿ ದ್ರೌಪದಿ ಅಂದರೆ ಬೇರೆಯಲ್ಲ ವೇದಶಾಸ್ತ್ರಗಳೇ ಇವತ್ತಿಗೂ ಅದನ್ನೆಲ್ಲ ಬೇಕಾಷ್ಟು ಅಪಮಾನ ಮಾಡ್ತಾ ಇದ್ದಾರು ಇದು ನಡೆಯುತ್ತೆ ಆ ಕಾಲಕ್ಕೂ ಕೂಡ ಇಲ್ಲೆಲ್ಲ ಪ್ರತಿಪಾದ್ಯನಾದಂತಹ ದೈವವೇ ಶ್ರೀಕೃಷ್ಣ ಒಂದೇ ಕೃಷ್ಣ ಅಂದ್ರೇನು ವೇದಶಾಸ್ತ್ರಗಳಂದು ಪ್ರತಿಪಾದ್ಯ ಅಷ್ಟೇ ಅಲ್ಲ ಈ ಏನೆಲ್ಲ ಹದಿನಾರನೇ ಹೇಳಿದ್ವಲ್ಲ ಹದಿನಾರರಿಂದ ಯಾರು ಗಮ್ಯ ಹದಿನಾರು ಯಾರ ಕಾ ಪಾದವನ್ನು ತೋರಿಸಿಕೊಡುತ್ತೆ ಮುಖ್ಯವಾಗಿ ದ್ರೌಪದಿ ದೇವಿ ವೇದಶಾಸ್ತ್ರಗಳನ್ನು ಹಿಡಿದರೆ ಈ ವೇದಶಾಸ್ತ್ರಗಳಿಗೆ ಪತಿಗಳಾಗಿ ಅಲ್ಲಿ ಪ್ರತಿಪಾದ್ಯವಾಗಿ ಸಿಗುವಂತಹ ಎಲ್ಲ ಧರ್ಮಗಳೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಇತ್ಯಾದಿ ಸದ್ಧರ್ಮಗಳಿದೆ ಇದೆಲ್ಲ ಹಿಡ್ಕೊಂಡ್ರಿ ಈ ಕೂಡ ಯಾರು ಹಿಡಿತಾರೋ ಅವರಿಗೆ ಸಿಗೋದೇನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹದಿನೆಂಟಕ್ಕೆ ಮುಗಿದೋಯ್ತು ಇನ್ನು ಹತ್ತೊಂಬತ್ತರಲ್ಲಿದೆ महाभारत हदनेंटु पर्व हदनेंटु अद्याय गीते हद् अक्षोहिणी सेना हद् दिन अंत यह हद्के हद् हद् निरदे हद्व हद् तोरसिकोटे इष्ट इतने जास्ती मतु इतरेतको वायु युद्ध भीम स्तदात्मक सर्व विद्या द्रौपदी चस्मा शव सरस्वती ಅಲ್ಲಿಗೆ ನಾರಾಯಣ ನಮಸ್ಕೃತ್ಯ ಅಂದರೆ ಕೃಷ್ಣನೇ ಬಂದ ಅಲ್ಲಿಗೆ ವ್ಯಾಸ ಅಂದರೆ ವಾಸಿಷ್ಠ ಕೃಷ್ಣ ಇದಾದ ಮೇಲೆ ಬರೋದು ದೇವಿ ಅಂದರೆ ರುಕ್ಮಿಣಿ ದೇವಿ ಸತ್ಯಭಾಮ ದೇವಿಯವರು ಅವರಿಬ್ಬರು ದೇವಿ ಅಂತ ಅದಾದ ಮೇಲೆ ನರೋತ್ತಮ ಅಂದರು ಒಂದೇ ಜೀವೋತ್ತಮ ಮುಖ್ಯ ಪುರಾಣ ಭೀಮಸೇನ ದೇವು ನರ ಅಂತಂದರೆ ಸಾಕ್ಷಾತ್ ನರಾವೇಶವುಳ್ಳಹ ನರನೇ ಅಂತ ತೊಗೊಳ್ಳೋದು ಬಲರಾಮ ದೇವು ನರಾವೇಶ ಇರುವವರನ್ನು ತಗೊಳ್ಳೋದು ಅಂತಾದರೆ ಅರ್ಜುನ ಈ ಎಲ್ಲ ಈ ಪಾತ್ರ ಅಲ್ಲಿ ಬಂದು ಅದಾದಮೇಲೆ ಉಳಿದವರು ಇನ್ನೆಲ್ಲ ಅವರೇ ಹಿನ್ನೆಲೆಯಲ್ಲಿ ಇನ್ನೆಲ್ಲರನ್ನೂ ತೋಳಬೇಕು ಅದರ ಮಧ್ಯದಲ್ಲಿ ನರೋತ್ತಮನಿಗೂ ನರನಿಗೂ ಮಧ್ಯದಲ್ಲಿ ಸರಸ್ವತಿ ಅಂತ ನಮಸ್ಕಾರ ಮಾಡಿದ್ದಾರೆ ಸರಸ್ವತೀ ದೇವಂತ ದ್ರೌಪದಿ ದೇವಿ ಅಲ್ಲಿ ಎಲ್ಲ ಪಾತ್ರ ಬಂತಲ್ಲ ಈ ಪಾತ್ರೆಗಳಿಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡೋದು ನಾರಾಯಣ ನಮಸ್ಕೃತ್ಯ ನರಂಚೆಯು ನರೋತ್ತಮಂ ದೇವಿಯಂ ಸರಸ್ವತಿಯಂ ವ್ಯಾಸಂ ತಥೋ ಜಯಉುದೀರೆಯೇ ಜಯವನ್ನು ಹೇಳಬೇಕಾಗಿದ್ದರೆ ಏನು ಮಾಡಬೇಕು ಜಯ ಅಂತಂದರೆ ಈ ಭಾರತ ಗ್ರಂಥ ಹೇಳಬೇಕಾಗಿದ್ದರೆ ಅಲ್ಲಿರುವ ಪಾತ್ರದ ಪ್ರಧಾನ ಪಾತ್ರಗಳನ್ನೇ ನಮಸ್ಕಾರ ಮಾಡಿ ಹೇಳ್ತೇವೆ ಸರಿ ಹೋಯಿತು ಎಷ್ಟು ಹೊಂದಾಣಿಕೆ ಇದೆ ಅಂತ ತೋರಿಸಿಕೊಡ್ತಾರೆ ಇನ್ನಾದಮೇಲೆ ಇಲ್ಲೇ ಅಜ್ಞಾನಾದಿ ಸ್ವರೂಪಸ್ತು ಕಲ್ಲಿ ಅಜ್ಞಾನ ಅನಿಥಾಜ್ಞಾನ ಎಲ್ಲ ತಗೊಳ್ಬೇಕು ಕಲಿ ಏನು ಗೊತ್ತೇ ಆಗೋಲ್ಲ ಅದಿಲ್ಲ ಇದರಲ್ಲಿ ಬುಡುಕೊತಾ ಇರ್ತಾನೆ ಆಮೇಲೆ ಅವರಿಬ್ಬರು ಯಾರು ಹೇಳ್ಬಿಟ್ಟರು ಹತ್ತನ್ನು ಹಿಡ್ಕೊಂಡು ಇದು ಹೀಗೆ ಅಂತಿರ್ಕೊತಾರೆ ಪಾಂಡವರೆಲ್ಲಿದ್ದಾರೆ ಕಳಿಸ್ತಾರೆ ವಿರಾಟ್ ಪರ್ವದಲ್ಲಿ ಇಲ್ಲೆಲ್ಲ ಸತ್ತೋಗಿದ್ದಾರೆ ಸತ್ತೋಗಿರ್ಬೋದು ಅಂತ ಹೇಳಿಕೊಂಡ ಹಿಂಗೆ ಒಂದು ಹೇಳಿದ್ರು ಇಲ್ಲ ಇಲ್ಲ ಅವರಲ್ಲೂ ದೇವತಾಲಯಕ್ಕೂ ಓ ಹೋಗಿರ್ಲಿ ಬಿಡು ಒಳ್ಳೇದಾಯ್ತು ಅಂತ ಒಬ್ಬೊಬ್ರು ಬಾವಿನ ಭೀಷ್ಮಾಚಾರೋಣಾಚಾರ ಅವ್ರು ಸಾಧ್ಯವೇ ಇಲ್ಲ ಅವರು ಬದುಕೇ ಇದ್ದಾರೆ ಅಲ್ಲಿ ಧರ್ಮದ ಸುಭಿಕ್ಷೆ ಓ ಧರ್ಮದ ಸುಭಿಕ್ಷೆ ದುಷ್ಟ ನಿಗ್ರಹ ವಿರಾಟ ದೇಶದಲ್ಲಿ ನಡೆದಿದೆ ಹಾಗಾದ್ರಲ್ಲಿರಬಹುದಾ ಹಿಂಗೊಂದು ನೆಟ್ಟಕ್ಕೆ ತಲೆ ಇಲ್ಲ ಅವನಿಗೆ ಅವನು ಎರಡು ಸತಿ ಮಂದ ಮಂದ ಅಂತ ಬೈದಿದ್ದ ಮೂಲಭಾಗವತ್ ಭಾರತ ನೋಡಬೇಕು ಮತ್ತೆ ಮತ್ತೆ ಮಂದ ಮಂದ ಇಡೀ ಜಗತ್ತನ್ನು ಹಾಳು ಮಾಡ್ತಾ ಇದ್ದೀಯ ರೀ ನಿನಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ನಿನಗೆ ನಿನ್ನ ಸಂಪತ್ತನ್ನೂ ಇಟ್ಟುಕೊಳ್ಳದೆ ಯಾಕೆ ಯುದ್ಧ ಮಾಡ್ತಾ ಇದ್ದೀಯಾ ನಂದು ನಂದು ಅಂತ ನೀನು ನಂದು ಅಂತ ಹೇಳಿಕೊಳ್ಳಿ ನೀ ಶರೀರನ್ನು ಉಳಿಯೋಲ್ಲ ನಾಳೆ ಅದನ್ನು ಕಳ್ಕೊಂಡು ಸತ್ತೋಗ ಹೋಗ್ತೀಯ ಅದನ್ನೂ ಅರ್ಥ ಆಗೋದು ಇಂಥ ಮಂದ ಅಜ್ಞಾನಾದ ಸ್ವರೂಪ ಅಂದರೆ ಕಲಿ ದುರ್ಯೋಧನ ಸ್ಮೃತ ವಿಪರೀತಂತಿಯ ಜ್ಞಾನ ಇರೋದೊಂದು ಹೇಳೋದೇ ಇನ್ನೊಂದು ಇಲ್ಲೆಲ್ಲ ಪಾಂಡವರೆಲ್ಲ ಸತ್ತ ಹೋಗ್ಬಿಟ್ಟಿದ್ದಾರೆ ಅದು ಕೇಳಿ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಉಲ್ಟ ಹೊಡೆದಾಯಿತು ದುಃಷಾಸನ ಇಂದ್ರಜಿತ್ ಅವನು ಈಗ ದುಃಷ್ಯಾಸನಾಗಿ ಬಿಟ್ಟಿದ್ದಾರೆ ಇರೋದೊಂದು ಹೇಳೋದು ವಿಪರೀತರ ಉಲ್ಟು ಉಲ್ಟಾನೆ ಹೇಳೋದೆ ಅವನು ಅವನು ಎಲ್ಲ ಉಲ್ಟಾಗ್ತದೆ ಅವನಿಗೆ ಇಷ್ಟು ಅನ್ಯಥಾಜ್ಞಾನ ಅಜ್ಞಾನ ದುರ್ಯೋಧನ ಆದರೆ ಅನ್ಯಥಾಜ್ಞಾನ ದುಶ್ಯಾಸನ ನಮ್ಮಲ್ಲಿ ಕೂತಿದೆ ಅಂದರೆ ಇವರೆಲ್ಲ ಇದ್ದಾರೆ ಎಂತರ್ಥ ಒಳಗಡೆ ಎಲ್ಲ ಸೇರಿಕೊಂಡಿದ್ದಾರೆ ಎಂತರ್ಥ ನಾಸ್ತಿಕ್ಯಂ ಶಕುನನ್ನಾಮ ದೇವ್ರಲ್ಲ ದಿನಲ್ಲ ಪಾಂಡವರಿಲ್ಲ ಅವ್ರ ಕೇಳಿ ಏನು ಮಾಡ್ಕೊಳ್ಳಿಕ್ ಆಗಲ್ಲರಪ್ಪ ಇಂಥ ಮಾಡ್ರು ಹೊಡಿರಿ, ಸಂಪತ್ತು ಹೊಡೀರಿ ಮೋಸ ಮಾಡಿ ಇವೆಲ್ಲ ಹೇಳ್ಕೊಡ್ತಾ ಇದ್ದು ಶಕುನಿ ನಾಸ್ತಿಕ್ ವೇದ ಶಾಸ್ತ್ರ ಪುರಾಣ ಪರಲೋಕ ಏನೂ ಅಂತ ಹೇಳಬಹುದು ಸರ್ವದೋಷಾತ್ಮಕ ಪರೇ ವಿಕರಣಾದಿಗಳೆಲ್ಲ ಇದ್ದಾರಲ್ಲ ಬೇರೆ ಬೇರೆಯವರಲ್ಲ ಇವೆಲ್ಲ ಸಕಲ ದೋಷ ಸ್ವರೂಪರು ಸುಳ್ಳು ಅಂತಿದೆ ದ್ರೋಹ ಅಂತಿದೆ ಪರದ್ರವ್ಯಾಪಹಾರ ಅಂತಿದೆ ಇವೆಲ್ಲ ಏನೇನು ದೋಷಗಳಿದ್ದಾವೆ ಅವೆಲ್ಲವೂ ಕೂಡ ಬೇರೆ ಬೇರೆ ಅವನ ತಮ್ಮಂದಿರು ಧಾರ್ಥರಾಷ್ಟ್ರಾಸ್ವಹಂಕಾರ ದ್ರೌಣಿ ರುದ್ರಾತ್ಮಕೋಯದ ಇನ್ಯಾವ್ಯಾವ ಧಾರ್ಥರಾಷ್ಟ್ರಿದ್ದಾರೋ ಅವರು ಕೂಡ ಸರ್ವದೋಷಾತ್ಮಕ ಅಹ ಅಲ್ಲಿಗನ್ವೇ ಅಹಂಕಾರ ದ್ರೌಣಿ ನಾನು ಯಾರು ಗೊತ್ತಾ ನಾ ನಿರೋಧನಕ್ಕೆ ನಿಮಗೇನಾಗುತ್ತೆ ನಾನು ನಾನು ತೋರಿಸ್ತಾ ಇದ್ದರು ರುದ್ರದೇವರು ಅದು ಈ ಕಡೆಯಲ್ಲಿದ್ದಾಗ ಒಳ್ಳೆದಾಗಿರುತ್ತೆ ಆ ಕಡೆ ಹೋಗಿ ಎಡಪಟ್ಟಾಗುತ್ತೆ ಅದು ಹಾಗೆ ಆಗ್ತಾ ಇತ್ತು ಎರಡೂ ರೀತಿಯಲ್ಲೂ ಆಗ್ತಾ ಇತ್ತು ಅಂದರೆ ದ್ರೋಣಿ ರುದ್ರಾತ್ಮಕ ಯಥ ಅವರ ಅಹಂಕಾರ ತತ್ವಾಭಿಮಾನಿ ದ್ರೋಣಾದ್ರ ದ್ರೋಣಾಧ್ಯ ಇಂದ್ರಿಯಾಣ್ಯೇವಾ ಬೃಹಸ್ಪತ್ಯಾಚಾರ ಅವರೆಲ್ಲ ಇಂದ್ರಿಯ ನಿಯಾಮಕರು ಅವರೆಲ್ಲ ಈಗ ಆ ಕಡೆ ಹೋಗಿರ್ತಿದ್ವಿ ಇದು ಒಳ್ಳೇದ್ದು ಇದೇ ಸರಿಯಪ್ಪಾ ಒಳ್ಳೆದಲ್ಲ ಏನು ಮಾಡೋ ಹೀಗಾಗೋಗಿದ್ದಲ್ಲ ಅಂತ ಹೊರತಾಗಿತ್ತು ಎಲ್ಲ ಮಾಡ್ಬೇಕೆಲ್ಲ ಸರಿನೇ ಇವೆಲ್ಲ ಹಾಲಿಗೆ ತಗೋಬಾರಲ್ಲ ಏ ಕಾಪಿ ಬಿಟ್ಟಿರಲಿ ಕಾಲ ಚಟ ಈ ಹಾಕೊಂಡು ಬಿಡಿತಾರೆ ಚಾರ್ ಕಾಯಿ ಹಾಲು ಹಿಂಡುಕೊಂಡೆ ಏನು ಅಸಹ್ಯ ರೀ ಅಲಂಕಾರ ಅದು ಕಾಪಿನೇ ನಿಷಿದ್ಧ ಆ ಬೀಜವೇ ನಿಷಿದ್ಧ ಅದು ಸರ್ವದಾ ನಿಷಿದ್ಧ ಅದು ಅದಕ್ಕೆ ನೀವು ಇನ್ನೇನೇನೋ ಮಾಡಿದ್ದೀರಿ ಅಂತಂದರೆ ಹಾಲು ಈ ಒಂದು ತಿಂಗಳು ಮಾತ್ರ ನಿಷಿದ್ಧ ಕಾಫಿ ಸರ್ವದಾ ನಿಷಿದ್ಧ ಯಚ ಅಸಖ್ಯ ಅದು ಅದಕ್ಕೆ ಇನ್ನೇನೇನೋ ಹಾಕ್ಕೊಂಡು ಕುಡಿತಾರೆ ಅಂತಂದರೆ ಅದಕ್ಕಿಂತ ನಾನು ಉದ್ರೋ ಹೋಗ್ಬೇಕಾದು ಈ ಸ್ವಲ್ಪ ಅಂತ ಇವೆಲ್ಲ ಇದ್ದಾವಲ್ಲಿ ಇದು ಮಾಡಬಾರದೆಲ್ಲ ಗೊತ್ತು ಆದರೂ ಇವೆಲ್ಲ ಪಡಿತಾರಲ್ಲ ಇದೆಲ್ಲ ಹೀಗೆ ಇದು ಕಲ್ಯಾದಿಗಳಿಗೆ ವಶರಾದ ಹಾಗೆ ಹೀಗಿರುತ್ತೆ ಅದೇ ಸಾತ್ವಿಕರ ಜೊತೆಯಲ್ಲಿ ಸೇರಿ ಮಾಡಿ ಹಾಡಿ ಮುಳಿದು ಚಪಳಿ ಏನು ಆನಂದ ಪಡ್ತಾರೆ ಆ ಕಡೆಗೂ ಈ ಕಡೆಗೂ ವಾಳ್ತಾ ಇರ್ತಾರೆ ಇವೆಲ್ಲ ಇಂದ್ರಿಯಾಣ್ಯೇವಾ ಪಾಪಾನ್ಯನ್ನೇತು ಸೈನಿಕಾ ದ್ರ್ಯೋಧನ ಕಡೆ ಸೇರಿದ್ದೆಲ್ಲ ಸೈನಿಕರು ಪಾಪ ಸ್ವರೂಪರು ಅದೇನೇ ಪಾಂಡವೇ ಅಷ್ಟೇ ಪುಣ್ಯಾನೆ ಪಾಂಡವೆಯರ ಕಡೆಯಲ್ಲಿದ್ದು ತೀರ್ಥಕ್ಷೇತ್ರ ಯಾತ್ರಾದಿ ಜನ್ಯವಾದ ಪುಣ್ಯಸ್ವರೂಪನೇ ಇಲ್ಲ ಪಾಂಡವರ ಕಡೆಯಲ್ಲಿ ಸೇರಿದ್ದಂತಹ ಸೈನಿಕರು ತೇಷಾಂ ವಿಷ್ಣು ನಿಯೋಜಕ ಈ ಎರಡಕ್ಕೂ ನಿಯೋಜಕ ಯಾರು ಸಂಧಿ ಯುದ್ಧನೇ ಆಗಬೇಕು ಯುದ್ಧವನ್ನು ನಾನೇ ನಿಂತು ಮಾಡ್ತೇನೆ ಭಾರತದಲ್ಲಿಟ್ಟುಕೊಂಡು ನಡೆಸಿದ್ನಲ್ಲ ಇದೆಲ್ಲ ನಿಂತು ಯಾರು ನಡೆಸ್ತಾ ಇದ್ದಾನೆ ವಿಷ ಇವರೇ ಸರ್ವನಿಯಾಮಕ ಯುದ್ಧ ಪ್ರಕರಣ ನೋಡಿದ್ರೆ ಅರ್ಥ ಆಗುತ್ತೆ ಯಾರು ಏನು ಅಂತ ಅರ್ಥ ಆಗೋದು ನಿಮಗೆ ಎಂದು ನೋಡಿ ಇವನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿಕೊಡ್ತಾರೆ ಇದು ಮನ್ವಾದಿ ಅನ್ನುವ ಕ್ರಮ ಇಷ್ಟು ದೊಡ್ಡ ಅರ್ಥ ಇದೆ ಮನ್ವಾದಿ ಅಂದರೆ ಮನ್ವಂತರು ಹೇಳಿದಾಗ ಭಾರತ ಶುರುವಾಯಿತು ಅಂತ ಅರ್ಥ ಮಾಡಿಬಿಟ್ರೆ ಇಷ್ಟು ದೊಡ್ಡ ದ್ರೋಹ ಇದ್ದೇ ಎಂತಹ ಅಮೂಲ್ಯಾಂಶ ಕಳ್ಕೊಂಡ್ಬಿಡ್ತೇವೆ ಹಾಗಾಗುತ್ತೆ ಅಂತ ತೋರಿಸಿಕೊಟ್ರು ಏಮ್ಯಾತ್ಮರಿಷ್ಠ ಸರ್ವ ಮುಖ್ಯತೆ ಸಕಲ ಭಾರತವು ಹೀಗೆ ಅಧ್ಯಾತ್ಮರಿಷ್ಠ ಇದು ಇದನ್ನೇ ಅಧ್ಯಾತ್ಮ ಅಂತಂದ್ರೆ ಏನು ಶರೀರ ಜೀವ ಇವರಿಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ನಡೀತಾ ಇರುವ ಚರ್ಚೆಯನ್ನೇ ತೋರಿಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ಯಾವುದೋ ಒಂದು ಕಾಲಕ್ಕೆ ಹೇಳಿದ್ದಾರೆ ಏನು ಎಲ್ಲ ಕಾಲಕ್ಕೂ ನಡೀತಾ ಇರೋರೆ ಇಂತಹ ಚರ್ಚೆಯನ್ನೇ ಅಲ್ಲಿ ತೋರಿಸಿದ್ದಾರೆ ಇಡೀ ಭಾರತ ಹಾಗೆ ಇದೆ ಅರ್ಥ ಮಾಡಿಕೊಳ್ಳೋಕೆ ಹೇಳೋರು ಕೇಳೋರು ಸರಿಯಾಗಿರಬೇಕ ಅದರಿಂದಲೇ ದುರ್ವಿಜ್ಞೆಯ ಮತ್ತು ಸರವೈ ಭಾರತಂತೂ ಸಮಗ್ರ ದೇವತೆಗಳಿಂದಲೂ ಕೂಡ ಪೂರ್ಣ ಅರ್ಥ ಮಾಡಿಕೊಳ್ಳಿಕ್ಕಾಗೋಲ್ಲ ಯಾವ ಆಧ್ಯಾತ್ಮಿಕ ವಿಚಾರ ಇಲ್ಲೇ ಹೇಳ್ತಾ ಇರೋ ಅದು ವೇದಿಕೆ ಆಸ್ತಿಯನ್ನು ಹೇಳ್ಕೊಡ್ಬೇಕು ಅದಕ್ಕೆ ಆಚಾರ್ಯರು ನಾವು ಯಾಕೆ ನಿರ್ಣಯ ಕೊಡ್ತೇವೆ ಅಂತಂದಿದ್ದು ಅದು ಸ್ಥೂಲವಾಗಿ ನಿರ್ಣಯ ಕೊಟ್ಟಿದ್ದ ಪೂರ್ಣ ಸೂಕ್ಷ್ಮ ವಿಚಾರ ಎಲ್ಲ ಎಲ್ಲರಿಗೂ ಕೊಡಲಿಲ್ಲ ಆ ಅಧಿಕಾರಿಗಳು ತಿಳ್ಕೊಳ್ಳಿದ್ದು ಬಿಟ್ಟುಬಿಡ್ತಾರೆ ಅದನ್ನು ಸ್ಥೂಲವಾಗಿ ನಿರ್ಣಯ ಏನು ಬೇಕೋ ಅದನ್ನಷ್ಟನ್ನು ತೋರಿಸಿಕೊಟ್ಟಿದ್ದಾರೆ ಸ್ವಯಂ ವ್ಯಾಸೋಹಿ ತದ್ವೇದ ವೇದ ಬ್ರಹ್ಮವಾಂ ತತ್ಪ್ರಸಾದತಃ ವೇದವ್ಯಾಸದೇವರು ಪೂರ್ಣ ಗೊತ್ತಿತು ಚತುರ್ಮುಖ ಬ್ರಹ್ಮದೇವರಿಗೆ ಅವರ ಅನುಗ್ರಹ ಎಂದು ಬ್ರಹ್ಮವಾಯುಗಳಿಗೆ ಮಾತ್ರ ಗೊತ್ತು ಇನ್ಯಾರಿಗೂ ಗೊತ್ತಿಲ್ಲ ತಥಾವೂ ವಿಷ್ಣುಭರತ ಭಾರತೀಯ ಸಾರಸಂಗ್ರಹ ಆದರೂ ನೀವು ಸಾರ ವಿಚಾರವನ್ನು ಮಾಡಿ ನೋಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಇಡೀ ಭಾರತ ಏನು ಹೇಳಿಕ್ಕೂ ಹೊರಟಿದೆ ಇದು ಕೃಷ್ಣ ಚರಿತ್ರೆಯನ್ನು ಹೆಣ್ಣಕ್ಕೂ ಹೊರಟಿದೆ ಕೃಷ್ಣದೇವರು ಸರ್ವೋತ್ತಮ ಅಂತ ಹೇಳಲಿಕ್ಕೆ ಇದು ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಹೇಳಿತ್ತು ಅಭಿಮನ್ಯುವಿನ ವಧ ಪ್ರಕರಣ ಏನು ಹೇಳುತ್ತೆ ನೀವು ಸುಮ್ಮನೆ ಇಟ್ಕೊಂಡು ನೋಡಿ ಅಭಿಮನ್ಯು ಎಲ್ಲ ಗೊತ್ತಿತ್ತ ಅವನಿಗೆ ದೊಡ್ಡ ಪ್ರವೇಶ ಮಾಡಿದ ವ್ಯೂಹ ಪ್ರವೇಶ ಮಾಡೋದು ಮಾತ್ರ ಗೊತ್ತಿತ್ತು ಹೊರಗೆ ಬರೋದು ಗೊತ್ತಿರಲಿಲ್ಲ ಯಾಕೆ ಗೊತ್ತಿರಲಿಲ್ಲ ಅವಾಗ ಅಷ್ಟೇ ಹೇಳಿದ್ದ ಕೃಷ್ಣ ಯಾಕೆ ಅಷ್ಟೇ ಹೇಳಿದ್ದ ಅವ್ನಿಗೆ ಅಪಾರ ಕೀರ್ತಿ ಕೊಡಬೇಕಿತ್ತು ಆದರೆ ಕೀರ್ತಿ ಕೊಡೋನು ಉಪದೇಶ ಮಾಡುವನು ಎಲ್ಲಿ ಯಾರು ಬೇಕು ತಿದ್ದವನು ಏನೇನು ಬೇಕು ನಡೆಸು ಕೃಷ್ಣ ಎಲ್ಲಿ ಏನು ನಡೆಯುತ್ತೆ ಅವನ ಸರ್ವಜ್ಞಾನ ಇದೆ ಎಲ್ಲಿ ಮುಚ್ಚುತ್ತ ಅಭಿಮನ್ಯುವಿನ ಪ್ರಕರಣ ತೊಗೊಂಡ್ರಿ ಗೀತೋಪದೇಶ ತೊಗೊಳ್ರಿ ವಿಶ್ವರೂಪ ವಿಭೂತತ್ಯ ಇವೆಲ್ಲ ತೋರಿಸಿದ್ದರಿಂದ ಏನು ಮಯವೇತೆಯ ಹತಾಸ್ತರವನು ಸ್ಪಷ್ಟವಾಗಿ ತೋರಿಸ್ಕೊಟ್ಟು ಎಲ್ಲ ನನದೇ ಬೇರೆಯವರು ಅದಲ್ಲ ಅಂತ ತೋರಿಸಿಕೊಡ್ತಾನೆ ಇದೇನು ತೋರಿಸ್ಕೊಡ್ತು ಭೀಮಸೇನ ದೇವರ ಚರಿತ್ರೆ ಅಂತ ತೊಗೊಂಡ್ರೆ ಅವ್ರು ಏನು ಹೇಳ್ತಾರೆ ಎಲ್ಲ ಕೃಷ್ಣದೇವನಿಗೆ ಅರ್ಪಣೆ ಮಾಡಿದ್ದೇವೆ ಧರ್ಮರಾಜರ ರಾಜಸ್ವಿಯಾಗ ಪ್ರಕರಣಾದಿಗಳನ್ನು ತಗೊಂಡ್ರೆ ಏನು ಹೇಳುತ್ತಲ್ಲಿ ಪರಮಾತ್ಮನಿಗೆ ಅಗ್ರಪೂಜ್ಯ ಮತ್ತೊಬ್ಬರಲ್ಲ ಅಲ್ಲ ಅಂತ ಸ್ಥಾಪನೆ ಮಾಡುವಂತ ಹೆಗರು ಸಾಕು ಕೃಷ್ಣದೇವರನ್ನೇ ಹೇಳಿ ಪಾಂಡವರಿಗೆ ಯಾಕೆ ಜಯ ಆಯಿತು ಕೃಷ್ಣದೇವನ ಹಿಡ್ಕೊಂಡಿದ್ದ ಅದಕ್ಕೆ ಜಯ ಆಯಿತು ಇಡೀ ಚರಿತ್ರೆ ಏನು ಹೇಳುತ್ತಲ್ಲಿಗೆ ಇದು ಕೃಷ್ಣದೇವರ ಮಹಿಮಾ ಇನ್ನೊಂದು ಅಲ್ಲ ಹೆಜ್ಜೆ ಹೆಜ್ಜೆಗ ಧರ್ಮಾದ್ಯನುಷ್ಠಾನ ಮಾಡ್ತಿದ್ದಾರಲ್ಲ ಪಾಂಡವರು ಅದಕ್ಕೋಸ್ಕರನೇ ಕೃಷ್ಣ ಗಟ್ಟಿಯಾಗಿ ಹಿಡಿದ ಅವರನ್ನು ನೀವು ಎಲ್ಲಿ ಹೋಗಲು ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತದ ನೀವು ಸ್ಥೂಲವಾಗಿ ಮಾಡಿದರೆ ಇದು ಕೃಷ್ಣ ಚರಿತ್ರೆ ಅಂತ ಅರ್ಥ ಆಗುತ್ತೆ ಕೃಷ್ಣನ ಮಹಿಮಾ ಅಂತ ಅರ್ಥ ಆಗುತ್ತೆ ಒಳ ಒಳಗಿಳಿದ್ರೆ ಇನ್ನೂ ಒಳಗಿಳಿತಾ ಹೋದರೆ ಪ್ರತ್ಯಕ್ಷರ ಪ್ರತಿ ಶ್ಲೋಕ ಕೃಷ್ಣ ಪರಮಾತ್ಮನನ್ನ ಉಪರಿಚರತೆ ಉಪರಿಚಾರ ವಶುವಲ್ಲ ಎಲ್ಲರ ಮೇಲ್ ತಿರುಗುವವನು ಆ ತೋರಿಸ್ತೀವಲ್ಲ ದೇವರು ಕಾಪಾಡಬೇಕು ರೀ ದೇವರಿದ್ದಾರೆ ಇಲ್ಲಿ ಏನು ಹೆಮ್ಮೆಯಿತು ಎಲ್ಲ ಕಡೆಯಲ್ಲಿ ಅಲ್ಲಿ ನಮ್ಮೆಲ್ಲರೂ ಮೇಲಿದ್ದಾನವನು ಇದಕ್ಕೆಲ್ಲ ಅಂಟುಕೊಂಡಿಲ್ಲ ಅವನು ದೂರ ಇದ್ದಾನೆ ಮೇಲಿದ್ದಾನೆ ಈ ಅರ್ಥದಲ್ಲಿ ನಾವೇನು ಕೈ ಮಾಡಿ ತೋರಿಸ್ತೇವೆ ಕೆಲವು ನಮ್ಮ ಮಾತಿನಲ್ಲಿ ಬರದೇ ಇರುವುದು ನಮ್ಮ ಕಣ್ಣು ಮೈ ಮನಸ್ಸು ಅವರ ಅಂಗಚೇಷ್ಠೆಯಲ್ಲಿ ಗೊತ್ತಾಗುತ್ತೆ ಅಂಥದ್ದು ಅರ್ಥ ಆಗುತ್ತೆ ಅಂದರೆ ನಮ್ಮೆಲ್ಲರಿಗಿಂತ ಉತ್ಕೃಷ್ಟ ಇದ್ದಾನೆ ಶ್ರೀಹರಿ ಅವನೇ ಉಪರಿಚಾರ ಪ್ರತ್ಯಕ್ಷ ಅವನನ್ನೇ ಹೇಳುತ್ತೆ ಇತ್ಯಾದಿ ವ್ಯಾಸವಾಕ್ಯ ಇಸ್ತು ವಿಷ್ಣುತ್ಕರ್ಷೋ ಅವಗಮ್ಯತೆ ಇದನ್ನು ವೇದವ್ಯಾಸ್ತೆಯವರ ನಮಗಲ್ಲ ಅಂದರು ಆಚಾರ್ಯರು ವಿಷ್ಣುತ್ಕರ್ಷಣೆ ಗೊತ್ತಾಗುತ್ತೆ ವಾಯುವಾದೀನಾ ಕ್ರಮಶ್ಚವ ತದ್ವಾಕ್ಯೇರೇವ ಚಿತ್ಯತೆ ವಾಯು ಹಿ ಬ್ರಹ್ಮ ತಮೇತಸ್ಮತ್ ಬ್ರಹ್ಮವ ಸಸ್ಮೃತ ಚತುರ್ಮುಖ ಬ್ರಹ್ಮ ಪದವಿಯನ್ನು ಪಡಿತಾರಾದ್ದರಿಂದಾಗಿ ಬ್ರಹ್ಮವಾಳು ಅಂತಂದರೆ ಬ್ರಹ್ಮ ಸದೃಶ ಆದ್ದರಿಂದ ಅವರಿಗುರು ವಂದೇ ಅದಾದಮೇನಿರುವವೋರು ಅವರೇ ಜ್ಞಾನೇ ವಿರಾಗೇ ಹರಿಭಕ್ತಿಭಾವೇ ಧೃತಿಸ್ಥಿತಿ ಪ್ರಾಣವನೇಜು ಯೋಗೆ ಬುದ್ಧೌಜ ನಾನು ಹನುಮತ್ಸಮಾನ ಅಪಮನ್ ಕದಾಚಿತ್ವಚಕಶ್ಚನೈವ ಹನುಮದ್ರೂಪದಲ್ಲಿ ಹೇಳಿದ್ದಾಗಲಿ ಇಡಿ ಬಳಿತ್ತ ಸುತ್ತವನ್ನು ಅದರ ಐದು ಮಂತ್ರಗಳನ್ನು ತಗೊಂಡು ಪೂರ್ಣ ವಿವರಣೆ ಕೊಡುತ್ತಾರೆ ಬಳಿತ್ತಾ ತತ್ವಪುಷೆಯಾದ ಐದ ಶತಮ್ ಇಲ್ಲಿಂದ ಹಿಡಿಕೊಂಡು ನವ್ಯ ಮಿನವ್ಯಸೀಶುಧಾವತೆ ಅಲ್ಲಿ ತನಕ ಮಂತ್ರಾರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಇದರಂತೇನೆ ಭಾರತನೇ ಒಂದು ಹೇಳುತ್ತೆ ಇವೆಲ್ಲ ಶ್ಲೋಕಗಳು ಬಂದಿದ್ದಾವೆ ವನಪರ್ವದಲ್ಲಿ ಬರುವ ಶ್ಲೋಕಗಳು ಅಶ್ವಮೇಧ ಕರ್ತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ ದೇವತೆಗಳಲ್ಲಿ ಶ್ರೇಷ್ಠ ಯಾರನ್ನು ತಂದಿದ್ದಾರೆ ಬೇರೆ ಬೇರೆ ದೃಷ್ಟ ಅಂತ ಕೊಟ್ಟು ಮುಖ್ಯಪ್ರಾಣ ಮುಖ್ಯಪ್ರಾಣನ ಮಗ ಅನ್ನೋದರಲ್ಲಿ ಯಾವ ವಿವಾದವೂ ಇಲ್ಲ ಬಲವಿಂದ್ರ ಗಿರೀಶಃ ಗಿರೀಶಸ್ಥರು ಬಲಮೃತಾಕ್ಷಾತ್ ನಹರೇ ಬಲಮನ್ಯತಃ ತಾಳತಮ್ಯ ತೋರಿಸಿಕೊಡ್ತಾ ಇದೆ ಇದು ಭಾರತದ ವಾಕ್ಯ ಇದು ರುದ್ರದೇವರಿಗೂ ಬಲ ಯಾರು ಅಂದ್ರೆ ಮುಖ್ಯಪ್ರಾಣ ಮುಖ್ಯಪ್ರಾಣನಿಗೆ ಬಲ ಶ್ರೀಹರಿ ಶ್ರೀಹರಿಗೆ ಬಲ ಇನ್ ಯಾರು ಅವೆರಿಗೂ ಹೇಳ್ತಾ ಇರ್ತಾ ಇನ್ನೊಂದು ಇನ್ನೊಂದು ಹೇಳ್ತಾ ಹೋದ್ ಹಾಗಿಲ್ಲ ಅಲ್ಲಿ ನಿಂತೋಯ್ತು ವಾಯು ಭೀಮೋ ಭೀಮರಾರೋ ಮಹೋಜ ಸರ್ವೇಶಾಂಚ ಪ್ರಾಣಿ ನಾಂ ಪ್ರಾಣ ಭಕ್ತ ಉಪನಿಷತ್ ಮಂತ್ರ ಯಾರಿದ್ರೆ ಆವುಗಳನ್ನು ತೊಲಗಿ ಹರಿತಾ ತೊಲಗುವವನು ಆವುಗಳನ್ನು ನೆಲೆಸಿ ಹರಿತಾ ನೆಲೆಸಿಹಾ ಅಂತಾರೆ ಆ ವಿಷಯ ಈ ಉಪನಿಷದ ಮಂತ್ರದಲ್ಲಿ ಬಂದಿರೋರು ಅದನ್ನೇ ತೋರಿಸಿಕೊಟ್ಟು ಆಗಲೇನೆ ಇಡೀ ಜಗತ್ತು ಅರ್ಥ ಮಾಡಿಕೊಳ್ತು ಯಾರು ಹೊರಟು ಬಿಟ್ಟರೆ ಅದನ್ನು ಅರಿತು ಪಣನೆಂದು ಬೇಡುವರು ಬುಧಜನ ಅವರೇನೇ ಇಡೀ ಎಲ್ಲ ದೇವತೆ ನಮ್ಗೆ ಹಿಂಗೇನು ಬೇಡಿ ನಮ್ಮ ಜೀವನದಲ್ಲಿ ನಮ್ಮ ಇಡೀ ಶರೀರದಲ್ಲಿ ಕಣ್ಣು ಹೋದ್ರೆ ಬದುಕ್ತಾನೆ ಕಿವಿ ಹೋದ್ರೆ ಬದುಕ್ತಾನೆ ಬೇರೆ ಬೇರೆ ಮೂ ಕಟ್ಟು ಹೋದ್ರೆ ಬಾಯಲ್ಲಿ ಉಸಿರಾಟ್ಕೊಂಡು ಬದುಕಿರ್ತೀವಿ ಏನ್ ಬೇಕಾದ್ರೆ ಇಂದಿರಗಳು ಹೋದ್ರೆ ಬದುಕಿರ್ತಾನೆ ಉಸಿರಾಟ ನಿಂತು ಏನ್ ಚೆನ್ನಾಗಿದ್ದ ಅಂದ್ರೆ ಹುಡುಗ ಎಷ್ಟು ಲಕ್ಷಣ ಏನು ಮೂಗು ಏನ್ ಬಾಯಿ ಏನು ಏನು ವರ್ಕ್ಲಸ್ ಏನಭರಣ ವೇಷ ಭೂಷ ಕೂದಲು ಎಲ್ಲಾ ಚೆನ್ನಾಗಿದೆ ಉಸಿರಾಟ ಒಂದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳ್ರಿ ಅಂತ ಮನೆಯಿಂದ ಹೊರಗೆ ಹಾಕರಿ ಬೆಂಕಿ ಹಾಕಿರಿ ಇಂತೆ ಅದನ್ನ ಉಸಿರಾಟ ಹೋದ್ರಿ ಎಲ್ಲ ಹೋಯ್ತು ಎಲ್ಲದಕ್ಕಿಂತ ಉಸಿರಾಟ ದೊಡ್ಡದು ಉಸಿರಾಟ ಇದ್ದು ಕೋಮದಲ್ಲಿ ಬಿದ್ದಿದ್ದ ಅಂದರೆ ಪ್ರಯೋಜನ ಇಲ್ಲ ಉಸಿರಾಟ ಇದ್ದರೂ ಇರಬೇಕಾದದ್ದು ಜ್ಞಾನ ಧಿಯೋ ಇವರ ಪ್ರಚೋದಯ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಬುದ್ಧಿ ಆದಿ ಕರ್ತೃತ್ವ ಶಕ್ತಿ ಕೊಡುವನು ಸರ್ವೋತ್ತಮ ವಸ್ತು ಆ ಇದೆ ಅನ್ನೋದು ಅರ್ಥ ಆಗಬೇಕಾಗಿದ್ದರೆ ಉಸಿರಾಟ ಬೇಕಲ್ಲ ಅವನ ಜೀವೋತ್ತಮ ನಮ್ಮ ಶರೀರನೇ ನಮಗೆ ಪಠ್ಯಪುಸ್ತಕ ಹೊರೆ ಹಚ್ಚರಿಕೆ ಬೇರೆ ಏನೇನು ಬೇಡ ಈ ಶರೀರ ಸರಿಯಾಗಿ ನೋಡಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಒಂದು ಬುದ್ಧಿ ಇನ್ನೊಂದು ಜ್ಞಾನ ಜ್ಞಾನ ಇನ್ನೊಂದು ಉಸಿರಾಟ ಜೀವನ ಇನ್ನೊಂದು ಜ್ಞಾನ ಇನ್ನೊಂದು ಜೀವನ ಇವೆರಡ ಸರಿಯಾಗಿ ನೋಡಿದರೆ ನಮಗೆ ಹರಿವಾಯುಗಳ ಮಹತ್ವ ಏನು ಅಂತ ಅರ್ಥ ಆಗುತ್ತೆ ಅವರ ಸ್ಥಾನ ಏನು ಅಂತ ನಮ್ಮ ಶರೀರದಲ್ಲೇ ಗೊತ್ತಾಗುತ್ತೆ ಅದನ್ನು ತೋರಿಸಿಕೊಡ್ತಾರೆ ತತ್ವಜ್ಞಾನೇ ವಿಷ್ಣುಭಕ್ತವು ಧೈರ್ಯ ಸ್ಥೈರ್ಯ ಪರಾಕ್ರಮೆ ವೇಗೇಚ ರಾಘವೇಚ ಇವ ಪ್ರಲಾಪಸ್ಥನೆಯ ಭೀಮಸೆಯನ್ನು ಸ್ವಭಾವಾಸ್ತಿ ಸೇನೆಯವರು ಭಯವರ್ಮಿ ಪಾಂಡಿತ್ತೇಜ ಪುಟತ್ತೇಜ ಶೂರತ್ತೇಜ ಬಲೇ ಪಿಚ ಇವೆಲ್ಲ ಯಾರಾಡಿದ್ದಾರೆ ದುಡ್ಯೋಧನ ಆಡಿದ್ದಾರೆ ಮಾತಿಗೆಲ್ಲ ವಿಡಿಯೋದನ್ನು ಪಾ ಒಂದು ದಿವಸ ಹರಟು ಹೊರಟಿದ್ದಿಲ್ಲ ನಾನು ಎರಡೂ ಸೇನೆಗಳಲ್ಲಿ ಭೀಮಸೇನ ಸಮಯ ಇನ್ನೊಬ್ಬ ಇಲ್ಲ ಅವನು ಪಾಂಡಿತ್ಯ ಪಟುತ್ವ ಶರೀರ ಲಾಗವ ಎಲ್ಲಿ ಹಗುವರು ಮಾಡ್ಕೊಳ್ಬೇಕು ಎಲ್ಲಿ ತೂಕ ಹಾಕಿಬಿಡಬೇಕು ಏನ ವಿಚಿತ್ರ ಕ್ರಮ ಇನ್ಯಾರೂ ಗೊತ್ತಿಲ್ಲರಪ್ಪ ಅಂತ ಅವನಿಗೂ ಗೊತ್ತದಲ್ಲ ನಾನು ಅಂಥ ಮಾತಿದೆ ತಥಾಯಿಷ್ಟಿರೇಣಾಪಿ ಭೀಮ್ ಪ್ರತಿಸ್ಮೀರಿತಂ ಭೀಮಸೇನ ದೇವರನ್ನು ನೋಡಿಕೊಂಡೇನೆ ಧರ್ಮರಾಜರು ಒಂದ್ಸತಿ ಒಂದು ಮಾತಾಡಿದ್ದಿದೆ ಅದನ್ನು ಅದನ್ನು ಹೇಳ್ತಾರೆ ಧರ್ಮಶ್ಚ ಅರ್ಥಶ್ಚ ಕಾಮಖಶ್ಚ ಯಶೋಧ ಇಡೀ ಜಗತ್ತಿನ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ನಿಲ್ಲಲಿದೆ ನಿಮ್ಮ ನಿನ್ನಷ್ಟು ಉತ್ಕೃಷ್ಟ ಧರ್ಮಾದಿಗಳನ್ನು ನಾವು ನಡೆಸಲಿಕ್ಕೆ ಆಗೋಲ್ಲಪ್ಪ ಸ್ವಯಂ ಧರ್ಮ ಪ್ರಭು ಈ ಮಾತನಾಡಿದ್ದಾರೆ ಅದು ಮೇಲೆ ಭೀಮಸೇನ ದೇವರ ಮಹತ್ವ ಏನು ಜೀವೋತ್ತಮ ವಸ್ತು ಅನ್ನೋದಕ್ಕೆ ಇದು ಕನ್ನಡಿ ವಿರಾಟ ವರ್ಗದಲ್ಲಿ ಬಂದಿರತಕ್ಕಂತಹ ಮಾತು ವೀರಾಣ ಶಸ್ತ್ರವಿಧುಷಾಂ ಕೃತೀನಾಂ ತತ್ವನಿರ್ಣಯ ಸತ್ವೆ ಬಾಹುಬಲೆ ಧೈರ್ಯ ಪ್ರಾಣೇ ಶಾರೀರಸಂಬ ಸಾಂಪ್ರತಂ ಮಾನುಷೀಯ ಲೋಕೆ ಸೈತ್ಯ ನರಲಾಕ್ಷಸೆ ಚರಾಂಚೇ ಸಂಪೂರ್ಣಬಲಪುರುಷಾ ಭೀಮಶ್ಚ ಬಲಭದ್ರದ್ರರಾಜ್ ಚತುರ್ಥ ಕೀಚಕಸ್ತಾಂ ಪಂಚಮ ನಾನುಶ್ರಮ ಅನ್ಯೋನ್ಯಾನಂತರ ಬಲ ಕ್ರಮೇವಿ ಪ್ರಕೀರ್ತಿ ಪಾಂಡವರು ಎಲ್ಲಿದ್ದಾರೆ ಎಂದು ಹುಡುಕಬೇಕಾಗಿದ್ದರೆ ಅವರಿವರು ಮಾತ್ರ ಸೇರಿಸಿಕೊಂಡು ತಾನೂನ್ ಬೌದ್ಧಿಕವಾಗಿ ಲೆಕ್ಕಾಚಾರ ಕೊಡ್ತಾನೆ ದುರ್ಯೋಧನ ಆಗಾಡಿದ ಮಾತೃ ಇಡಿ ಜಗತ್ತಿನಲ್ಲಿ ಈ ನಾಲ್ಕು ಜನರನ್ನು ಬಿಟ್ಟರೆ ಇನ್ನೊಬ್ಬ ಪರಾಕ್ರಮಿ ಇಲ್ಲ ನಾನೇ ಆ ಸ್ಥಾನದಲ್ಲಿರೋ ಮಧುರು ಭೀಮ ಆಮೇಲೆ ಬಲ ಬಲಭದ್ರ ಆಮೇಲೆ ಭದ್ರ ರಾಜ ಶಲ್ಯರಾಜು ಅದಾದ ಮೇಲೆ ಇರತಕ್ಕಂಥವ್ರು ಕೀಚಕ ಕೀಚಕ ಸತ್ತಿದ್ದಾನೆ ಇವರಿಬ್ಬರೆಲ್ಲೂ ಹೋಗಿಲ್ಲ ಮಧ್ಯರಾಜ ಮಧ್ಯರಾಜ ದೇಶದಲ್ಲಿದ್ದಾನೆ ದ್ವಾರ್ಗಾಪಟ್ಟಣದಿಂದ ಬಲರಾಮ್ ಆಮೇಲೆ ಕುಂದಿರೋದು ಯಾರು ಭೀಮನೇ ಒಬ್ಬ ಸುಂದರಿಗೋಸ್ಕರವಾಗಿ ಒಬ್ಬ ಅದು ಸೈದಂದ್ರಿ ಅವಳಿಗೋಸ್ಕರವಾಗಿ ಒಬ್ಬ ಅಡಿಗೆರನ್ನು ಹೊಂದಿದ್ದಾನೆ ಅಥವಾ ಗಂಧರ್ವ ಹೊಂದಿದ್ದಾನೆ ಅಂದ್ರ ಅಲ್ಲಿಗೆ ಏನೇ ಅರ್ಥ ಅಲ್ಲಿಗೆ ಗಂಧರ್ವ ಅಂದರೆ ಬೇರೆ ಅಲ್ಲ ಮೊದಲೇ ಸ್ಫುರದ್ರೂಪಿ ಭೀಮ ಅಂದ್ರೆ ಭೀಮನೇ ಕುಂದಿರೋದು ಆ ಸುಂದರಿ ಅಂದ್ರೆ ದ್ರೌಪದಿ ಏ ದೇಶದಲ್ಲೇ ಇದ್ದಾರೆ ಇಷ್ಟೇ ಮಾಡಿಕೊಟ್ಟ ದುರ್ಯೋಧನೀ ಮಾತನ್ನಾಡಬೇಕಾಗಿದ್ದರೆ ತನಗೆ ಲಾಭ ಇರೋ ಕಡೆ ಅಲ್ಲ ಆ ಶತ್ರು ಪ್ರಸಂಗ ಅಲ್ಲ ಇದು ಇದು ಪ್ರಸಂಗ ಎಂಥಾಗ್ತದೆ ಅವನಿಗೆ ಲಾಭ ಇದೆ ಇದನ್ನು ಚಿಂತನೆ ಮಾಡಿದರೆ ಅವಾಗ ಸತ್ಯಾಂಶ ಇಟ್ಟುಕೊಂಡೇ ಲೆಕ್ಕಾಚಾರ ಹಾಕಬೇಕು ಆ ಸತ್ಯಾಂಶ ಏನು ಅನ್ನೋದು ಹೊರಗೆ ಹಾಕಿದ್ದ ಅನ್ನಲ್ಲ ಈಗ ನಮಗು ಉಪಯೋಗ ಬಿತ್ತದು ಶತ್ರು ಮಾತ್ರ ಸರಿಯಾಗಿ ಲೆಕ್ಕ ಯಾಕೆ ಆ ಲೆಕ್ಕ ಸರಿಯಾಗಿ ಹಾಕಿ ಅದಕ್ಕೇನು ಉಪಾಯ ಅಂತ ತಾನು ಕಣ್ಣು ಹಿಡ್ಕೊಳ್ತಾನೆ ಅದೇ ಅಂಥ ಶತ್ರು ಹೇಳ್ತಾ ಇರಬೇಕಾಗಿದ್ದರೆ ಅದಕ್ಕೆ ನೀನೇನು ಮರುತ್ವೆ ಬೇಕ್ರೀ ಅಂಥದ್ದು ವಾಚಲ ವಚನ ವಾಸುದೇವಸ ತಥೋದ್ಯೋಗಗದಂಬರಂ ಆಮೇಲೆ ಯುದ್ಧ ಮಾಡಬೇಕಾ ಬಿಡಬೇಕಾ ಭೀಮಾ ನೀನೇನಂತೀಯಪ್ಪ ಇದು ಬೇಡ ಸ್ವಾಮಿ ಅಲ್ಲಪ್ಪಾ ನೀನು ಅಂದರೆ ಇಲ್ಲಿ ಸಾಗರಗಳೆಲ್ಲ ಉಕ್ಕೇರ್ತಾ ಅಲೆಗಳನ್ನು ನೆಲೆಸಿಬಿಡ್ತಾ ಬೆಟ್ಟಗಳೆಲ್ಲ ನೆಲಸಮ ಆಗೋದ್ವಾ ಏನೇನೋ ಪ್ರಶ್ನೆ ಮಾಡಿದ್ದಾನೆ ಪರಮಾತ್ಮ ಚುಚ್ಚಿ ಚುಚ್ಚಿ ಒಪ್ಪಿಸ್ತಾನ ಎಲ್ಲ ಆ ದೈತ್ಯರನ್ನು ಹೊಡಿಲಿಕ್ಕೆ ಯುದ್ಧನೇ ಆಗಬೇಕಾ ಯುದ್ಧನೇ ಆಯ್ತೇನಿ ಈಗ ಮಣಿಪದಾದಿಗಳನ್ನು ಕೊಲ್ಲಿಕೆ ಜರಾಸಂಧಾದಿಗಳನ್ನು ಕೊಲಿಕ್ಕೆ ಯುದ್ಧನೇ ಆಯ್ತೇನು ಯುದ್ಧ ಬೇಕಾದ್ರೆ ನಾವು ಹೊಡಿಬೇಕಾದ್ರೆ ಹಾಗೂ ಹೊಡಿತೇನೆ ನಿನ್ನ ಅನುಗ್ರಹ ಇದ್ದರೆ ಹೊಡೆದ ಹಾಕಿಬಿಡ್ತೇನೆ ನೀ ಹೇಳು ನೀನು ಅಪ್ಪಣೆಗಳು ಮೇಲಿನ ಲೋಕ ಮೇಲಕ್ಕೆ ಕೆಳಗಿನ ಲೋಕ ಕೆಳಕ್ಕೆ ತಳ್ಳಿ ಬಿಡ್ತೇನೆ ಬೇಕಾದ್ರೆ ಎರಡು ಬಾಹುಗಳಿಂದ ಅಂತ ಮಾತಾಡ್ತಾರೆ ನೀ ಹೇಳಿದ್ದ ಅಲ್ಪ ನೀ ಹೇಳಿದ್ದು ನನ್ನ ಮುಂದೆ ಅಹಂಕಾರ ತೋರಿಸಬಾರದು ಅಂತ ಸ್ವಲ್ಪ ಮಾತ್ರ ಮಾತಾಡಿದ್ದೀಯಾ ನಿನ್ನಲ್ಲಿ ಏನಿದೆ ಅದಕ್ಕೆ ಸಾವಿರ ಪಟ್ಟಿ ಇದೆ ಅಂತ ನನಗೊತ್ತು ಅಂತ ದೊಡ್ಡ ಪರಮಾತ್ಮ ನೀನು ನಾಚಿಕೆಯಿಂದ ಹೇಳಲಿಲ್ಲಪ್ಪ ನಿನ್ನಲ್ಲೇನಿದೆ ಅಂತ ಅನ್ನೋದು ನನಗೊತ್ತು ಅದನ್ನು ಎತ್ಕಿಂಚಾತ್ಮರಿ ಕಲ್ಯಾಣ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇತದೆಯಿ ಸಂಭಾವಯಾಮ್ಯಹಂ ನಿನ್ನಲ್ಲಿ ಏನೇನಿದೆ ಅಂತ ನನಗೆ ಮಾತ್ರ ಊಹೆ ಮಾಡಲಿಕ್ಕೆ ಬರುತ್ತೆ ಯಾದೃಶೇಚ ಕುಲೇ ಯಾವ ಕುಲದಲ್ಲಿ ಬಂದಿ ಸರ್ವರಾಜು ಹುಕ್ಕೂಜಿತೆ ಇದು ಕೃಷ್ಣ ಪರಮಾತ್ಮ ಹಾಡ್ತಾರೆ ಯಾಕೆ ತಾನೇ ತಂದು ಕೂರಿಸಿದ್ದು ಸೂರ್ಯವಂಶದಲ್ಲಿ ಚಕ್ರವರ್ತಿಯಾಗಿ ನಾ ಬಂದಾಗ ನಾನು ಪಾಪ ಸೇವೆ ಮಾಡಿದೆಯಲ್ಲ ಅದಕ್ಕೆ ಚಕ್ರವರ್ತಿಯಾಗಿ ಮೆರೀಬೇಕು ಅಂತ ನಾನೇ ತಂದೆ ನಿನ್ನಲ್ಲಿ ಕೂಡಿಸಿದ್ದೇನೆ ಎಂಥ ಕುಲ ಎಂಥ ರಾಜಪೂಜಿತವಾದಂತಹ ವಂಶ ಯಾದೃಶಾನಿ ಚಕರ್ಮಾಣಿ ಭೀಮ ನಿನ್ನ ಕುಲ ನಿನ್ನ ಸರ್ವಾಧಿಪತ್ಯ ನಿನ್ನ ಪ್ರತಿಯೊಂದು ನೀನು ಏನೋ ನೀನೇ ಅನು ಇದು ಇನ್ನೊಬ್ಬರಲ್ಲ ಇನ್ನೊಬ್ಬರಿಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಭೀಮಸೈನನ್ನ ದೌರ್ಬಲ್ಯ ಅಂತ್ಯ ಚಿತ್ರಣ ಮಾಡಬಾರದು ಅವ ಯಾಕೆ ಮಾತಾಡಿದ ಹಾಗೆ ಯುದ್ಧ ಬೇಡ ಅಂತ ಯುದ್ಧದಿಂದಾಗಿ ಜೊತೆಯಲ್ಲಿ ಸೇರಿದ ಬೇರೆಲ್ಲರದ್ದೂ ನಾಶ ಆಗುತ್ತೆ ಅದನ್ನು ಆತ ಅಪೇಕ್ಷೆ ಪಟ್ಟಿರಲಿಲ್ಲ ಅದರ ಭಗವದ್ ಇಚ್ಛೆ ಅದು ನಡೀತಾ ಇದೆ ಅದು ಭಗವದ್ ಪ್ರಕಾರ ನಡೀತಾ ಇರೋದಕ್ಕೆ ಅಡ್ಡಿ ಮಾಡಲಿಲ್ಲ ಆದರೆ ಅದರಿಂದ ಬೇರೆಯವರು ಸಾಯದೇನೆ ಬರೀ ಕೃಷ್ಣನನ್ನು ಮರ್ದನೆ ಮಾಡಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ತೋರಿಸಿದ ಕ್ರಮ ಯುದ್ಧ ಬೇಡ ಅನ್ನೋದಕ್ಕೆ ಅವರಿಗಿಂತ ದುರ್ಬಲರು ತೋರಿಸಿದ್ದಲ್ಲ ಯುದ್ಧ ಇಲ್ಲದೇನೂ ದುಷ್ಟ ದುಷ್ಟವರ್ಧನ ಮಾಡಬಲ್ಲೇ ಅವರವರ ವಿಹಿತ ಕರ್ಮ ನಡೀಬೇಕು ಅದಕ್ಕೆ ನೀನು ನಿಂತು ಯುದ್ಧ ಮಾಡಿಸ್ತೀಯಾ ನಾನು ನಿಂತು ಮಾಡ್ತೇನೆ ಓಂ ಅಂತ ಪ್ರತಿಗ್ರಹಣ ಅದು ಅದ ಹಾಗೆ ಸ್ವೀಕಾರ ಮಾಡ್ತೇನೆ ಆದರೆ ನನ್ನ ವೈಯಕ್ತಿಕ ವಿಚಾರ ಕುಲನಾಶ ಮಾಡೋದಲ್ಲ ಆ ಕುಲನಾಶ ಯಾರಿಂದ ಆಯಿತು ಅಂತ ಕೇಳಿದ್ರೆ ನಾಳೆ ನಡೀಬೇಕು ಭೀಮ ದುರ್ಯೋಧನದಿಂದ ಆಯಿತು ಅನ್ನಬಾರದು ಯಾರು ದುರ್ಯೋಧನಿಂದಲೇ ಆಯಿತು ಭೀಮಸೇನನು ಯುದ್ಧ ಬೇಡ ಅಂತದಿದ್ದ ಈ ಪಾಪುಷ್ಟ ದುರ್ಯೋಧನ ಮಾತ್ರ ರೀತಿಯಲ್ಲಿ ಪ್ರಚೋದನೆ ಮಾಡಿತ್ತು ಧರ್ಮರಾಜರು ಬೇಡ ಅಂತಿದ್ರು ದುರ್ಯೋಧನ ಬೇಡ ಅಂತ ಯಾರು ಭೀಮಸೇನ ಬೇಡ ಅಂತಂದಿದ್ದ ಅದರಂತೆಯೇ ಅರ್ಜುನರು ಬೇಡ ಎಲ್ಲರೂ ಬೇಡ ಅಂತಂದ್ರು ಕೂಡ ದುರ್ಯೋಧನ ಮಾತ್ರ ಮಹಾಪಾಕೃಷ್ಠ ನಾನು ಸೂಜಿಯ ಮನೆಯಷ್ಟು ಅವರ ಆಸ್ತಿ ಕೊಡುವಾಗ ಯುದ್ಧ ಮಾಡೇ ಮಾಡ್ತೇನೆ ಅಂತ ಹೊರಟರು ಅಯೋಗ್ಯ ಅವನೇ ಇಡೀ ಕುಲ ನಾಶ ಯಾರಿಂದ ಆಯಿತು ದುರ್ಯೋಧನರಿಂದಾಯಿತು ಆ ಪಾಪ ಎಲ್ಲ ಯಾರು ತಲೆ ಕಟ್ಟಬೇಕು ಅಲ್ಲಿಗೆ ತಲೆಗೆ ಅದು ಕಿರೀಟ ತಗೊಂಡು ಹೋಗಿ ಬಿಡಬೇಕು ಅದಕ್ಕೆಷ್ಟು ಮಾತಾಡಿದ್ದು ಭೀಮಸೇನ ದೇವರು ಅ ಇಲ್ಲದೆ ಅಟ್ಟೆ ಅಲ್ಲ ಅವರ ಪರಾಕ್ರಮೇ ಯುದ್ಧನೇ ನಡೀಬೇಕಾಗಿ ಯುಟ್ಟವನ್ನು ಕೊಲಿಕ್ಕೆ ನಿಮಿಷ ಮಾತ್ರದಲ್ಲಿ ಸವರಿ ತಂದು ಬಿಡ್ತೇನೆ ಅವರನ್ನೆಲ್ಲ ನೀ ಅಪ್ಪಣೆ ಕೊಡು ಸಾಕು ಇದು ನಿಜವಾದ ಪರಾಕ್ರಮ ಕೂಡ ಇದು ನಿಜವಾದ ಹಿನ್ನೆಲೆ ಇದು ಗೊತ್ತಿಲ್ಲ ಅವರು ಅಂತ ಹೊಡಿತಾರಟ್ಟೆ ಇದು ತೋರಿಸ್ಕೊಳ್ಬೇಕಾಗಿತ್ತು ಅದಕ್ಕೆ ಚುಚ್ಚಿದ ಪರಮಾತ್ಮ ಚುಚ್ಚಿ ಅವರನ್ನ ಹೊಗಳಿ ಎದ್ದು ಹಿಡಿತಾನೆ ಅದಾದ್ಮೇಲೆ ಅಂತಾನೆ ಅಸ್ಮಿನ್ ಯುದ್ಧೇ ಭೀಮಸೇನ ಯುದ್ಧ ನಡೆದೇ ನಡೆಯುತ್ತೆ ಇದು ನನ್ನಿಚ್ಛೆ ನನ್ನಿಚ್ಛೆಯಂತೆ ನಡೀತೀಯಲ್ಲೋ ಹಾಗಾಗಿ ನಿನ್ನ ಇಚ್ಛೆಯಂತೆ ಅದು ಬೇರೆ ಅಲ್ಲ ಆದರೆ ಯುದ್ಧ ಇಂದೇನೂ ಇರಬಹುದು ಅಂತನ್ನೋದು ನನ್ನ ಅಭಿಪ್ರಾಯ ಇದೆ ಅದನ್ನು ತೋರಿಸಿಕೊಡ್ತಾ ಇದ್ದೇನೆ ನನ್ನ ಅಭಿಪ್ರಾಯಕ್ಕೆ ಅನೇಕ ಕಾರಣ ಇದೆ ನನ್ನ ಸ್ಥಾನದಲ್ಲಿ ನಿಂತ ಒಬ್ಬ ಶಿಷ್ಟಾಗಿ ಮಾತಾಡಬೇಕು ಅವನ ಅಣ್ಣನಾದವನೇ ಮಾತಾಡಬೇಕು ಅವನು ಮಾತಾಡಬೇಕು ತಮ್ಮನಾದವನೇ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಆ ಸ್ಥಾನದಲ್ಲಿ ಇದು ಮಾತಾಡಬೇಕಾದ ಹಾಗೆ ಮಾತಾಡಿದ್ದೀರ ಅದು ನಿನ್ನ ಪ್ರೀತಿ ಜನಕಾದ ಭೀಮಸೇನ ತ್ವೈಭಾರಸವಾಯಿತ ಧೂರ್ ಅರ್ಜುನೇನ ಓಢವ್ಯ ಓಢವ್ಯ ಇತರೆ ಜನ ಎಲ್ಲ ಯುದ್ಧ ಮಾಡೋ ನೀನು ಅದರ ಧೂಳಿ ಹೊತ್ತುಕೊಳ್ಳಿ ಅರ್ಜುನ ಅದರ ಧುರ ಅಂದರೆ ಅದನ್ನು ಮುಂದಾಡುತ್ತೋ ಅವನು ಹೊತ್ತುಕೊಳ್ಳಿ ಬೇರೆ ಬೇರೆಯವರೆಲ್ಲ ಮುಂದಾಡುತ್ತೋ ಹೊತ್ತುಕೊಳ್ಳಿ ಕೆಲಸ ಮಾಡುವುದೇ ನೀನು ಎಲ್ಲ ಕೆಲಸ ನಿನ್ನಲ್ಲಿದೆ ಇದು ದುರ್ಯೋಧನಿಗೆ ಅರ್ಥ ಆಗಿತ್ತು ಅದಕ್ಕೇನೆ ಭೀಮಾಭಿರಕ್ಷಿತಾ ಅಂತ ಹೇಳ್ತಾನೆ ಪರ್ಯಾಪ್ತಿದ ಮೇ ತೇಜ್ ಬಲದ ಭೀಮಾಭಿರಕ್ಷಿತ ಯಾಕಂತಾನೆ ಇಲ್ಲಿ ರಕ್ಷಣೆ ಮಾಡ್ತಾ ಬೇರೆ ಯಾರು ಅಲ್ಲ ನಿಜವಾದ ಬಲಿಷ್ಠ ಅಂತಂದರೆ ಇಲ್ಲಿ ಭೀಮಸೇನೇ ಮುಂದೇ ಮುಂದಾಳುತ್ತಾ ಇವರು ರಾಜ ಯಾರು ಅಂತ ನಾನು ಹೇಳ್ಕೊಳ್ಳಿ ಮಂತ್ರಿ ಯಾರು ಅಂತ ಹೇಳ್ಕೊಳ್ಳಿ ಸೇನಾಧಿಪತಿ ಸುಮ್ಮವೆಲ್ಲ ಆಟ ಅಷ್ಟೆ ನಿಜವಾಗ್ಲೂ ರಕ್ಷಣೆಗೆ ನಿಂತಿರುವ ಭೀಮಾ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಅದನ್ನೆಲ್ಲ ಕೆಲವು ಸರಿಯಾಗಿ ಗೊತ್ತಿರುತ್ತೆ ಸರಿಯಾಗಿ ಗೊತ್ತಿರೋದ್ರಿಟ್ಟು ಕೂಡ ಅಬದ ತಿಳ್ಕೊಂಡ್ಬಿಡ್ತಾನೆ ನಾನು ತಮಸ್ಗೆ ಹೋಗ್ತಾನೆ ಅಷ್ಟೇ ಇವೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಎಲ್ಲಾ ಪದ್ಧ ಜ್ಞಾನಿಗಳಲ್ಲ ಈ ಭಾಷ್ಯ ಶರೀರ ಇರುವಾಗ ಕೆಲವು ಕೆಲವರೆಲ್ಲ ಸರಿಯಾಗಿ ತಿಳ್ಕೊಂಡಿರುತ್ತೆ ಆ ಸರಿಯಾದದನ್ನು ಇಟ್ಟುಕೊಂಡು ಅಬದ್ಧವಾದನ್ನು ತೊಗೊಂಡು ಹೋಗ್ತಾರೆ ಕಡೆಗೆ ನಿರ್ಣಯ ಮಾತ್ರ ಅಬದ್ಧೇ ಇರುತ್ತವತ್ತು ಹಾಗೆಲ್ಲ ಅಯಥಾರ್ಥ ಜ್ಞಾನ ಪ್ರಚುರ ಅಂತಂದರು ಪ್ರಾಚುರ್ಯ ಯಾಕೆ ಹೇಳಿದ್ರು ಅಯಥಾರ್ಥ ಜ್ಞಾನ ಸ್ವರೂಪ ಸ್ವರೂಪದಲ್ಲೇ ಯಥಾರ್ಥ ಜ್ಞಾನನೇ ಭಾಷ್ಯಶರೀರಿದ್ದಾಗ ಪ್ರಾಚುರ್ಯನೇ ಇರುತ್ತೆ ಅವರಿಗೆ ಪ್ರಮಾಣ ಪದ್ಧತಿ ಆದಿಗಳನ್ನೆಲ್ಲ ಹೇಳ್ತಾರೆ ಯಾಕೆ ಹೇಳ್ತಾರೆ ಆ ರೀತಿಯಲ್ಲಿ ನಡೀ ಪಾತ್ರ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಆ ನಿರ್ಣಯ ಏನೇನು ಕೊಟ್ಟಿದ್ದಾರೆ ಟೀಕಾಕೃತ್ಪಾದ್ರೂ ಆಚಾರ್ಯ ಅದು ಅರ್ಥ ಆಗುತ್ತೆ ಆ ಕ್ರಮದಿಂದಾಗಿ ಇನ್ನು ಪದ್ಮಪುರಾಣದಲ್ಲಿ ಚತುರ್ಮುಖ ಬ್ರಹ್ಮ ದೇವರು ನಾರ ನಾರದರಿಗೆ ಹೇಳುವ ಪ್ರಸಂಗದಲ್ಲಿ ದ್ರೌಪದಿ ದೇವಿಯರ ಮಹತ್ವವನ್ನು ಹೇಳ್ತಾರೆ ಯಸ್ಯ ಪ್ರಸಾದ ಯಸ ಪ್ರಸಾದಾತ್ ಪರಮಂ ವಿಧಂತಿ ಶೇಷಃ ಸುಪರ್ಣಃ ಗಿರೀಶಃ ಸುರೇಂದ್ರ ಇಂದಿರಾದ ಸಮಸ್ತ ದೇವತೆಗಳು ಕೂಡ ರುದ್ರದೇವರು ಶೇಷದೇವರು ಯಾರ ಅನುಗ್ರಹದಿಂದ ಯಾವ ತಾಯಿಯ ಅನುಗ್ರಹದಿಂದ ಇವರೆಲ್ಲ ಭಗವಂತನನ್ನು ಪಡಿತಾರೋ ಅಂತಹ ಜನನಿ ದೇವತಾ ಜನನಿ ಮಾರುತೀ ದೇವಿ ಸರಸ್ವತೀ ದೇವಿ ಮಾತಾಚೇ ಮಾತಾಚಯ ಭಾರತಿ ಸಾ ದ್ರೌಪದಿ ಅವಳೇ ದ್ರೌಪದಿಯಾಗಿ ಹುಟ್ಟಿದ್ದಾಳೆ ಇದು ನಾರದು ಬ್ರಹ್ಮದೇವರ ಸಂವಾದದಲ್ಲಿ ಬಂದಿದೆ ಯಾರುತ ಗರ್ಭಮ ದತ್ತೇಷಂ ಸುಪರ್ಣಂ ಗಿರೀಶಂ ಸುರೇ ಅವಳೇ ಅವಕ್ ತಾಯಿಯಾಗಿತ್ತು ಮುಖ್ಯ ಪ್ರಾಣದೇವು ಅವಳು ಗರ್ಭವನ್ನ ಧಾರಣೆ ಮಾಡಿಸಿದಾಗ ಗರ್ಭವತಿಯಾಗಿ ಇವರನ್ನೆಲ್ಲ ಹರಡಿದಾಳೆ ಶೇಷಂ ಸುಪರ್ಣಂ ಗರುಡಂ ಗಿರೀಶ್ ಇವರನ್ನೆಲ್ಲರನ್ನೂ ಕೂಡ ಪಡೆದಿದ್ದಾರೆ ಆ ಕಾಲಕ್ಕೆ ಅದರಂತೆ ಚತುರ್ಮುಖಾ ಕುಮಾರ ಸಾಧು ದ್ರೌಪದಿ ನಾಮಬೂ ಬೂ ಮು ದ್ರೌಪದಿಯಾಗಿ ಯಾರು ಬಂದಿತ್ತು ಅಂತ ಕೇಳಿದಾಗ ಈ ಮಾತನ್ನು ಹೇಳಿದ್ದಾರೆ ಬ್ರಹ್ಮದೇವರು ನಾರದರಿಗೆ ಹೇಳಿದ ಮಾತು ಇದನ್ನು ಬಂದಿದೆ ಪದ್ಮಪುರಾಣದಲ್ಲಿ ಬಂದಿದೆ ತೋರಿಸಿಕೊಟ್ಟು ಎಸ್ಸಾದಕೋ ಬಲೆಯೇ ನಾಸ್ತಿ ಭೀಮಸೆಯನ್ನು ವೃತ್ತಿಯೇ ಕುಚಿತ್ತು ಯಾರ ನಂತರದಲ್ಲಿ ಭೀಮಸೇನನ್ನು ಬಿಟ್ಟರೆ ಇನ್ನೊಬ್ಬ ಬಲಿಷ್ಠ ಇಲ್ಲವೋ ಬಲರಾಮ್ ಸಹ ಲಾಂಗಲಿ ಅಂತ ಅವರನ್ನು ಕೊಂಡಾಡಿದ್ದಾರೆ ಆಮೇಲೆ ಬಲರಾಮ್ ದೇವರು ಒಂದು ರಿಷೇಶ್ ಮೂಲ ತಾರತಮ್ಯದಲ್ಲಿ ರಕ್ಷಿತವಾಯ್ತಾ ಆಮಾದಿಗಿಲ್ಲಿದೆಯಾ ಇದು ಭಾರತದಲ್ಲೇ ಒಂದು ವಾಕ್ಯ ಇದು ಯಸ್ಯ ಯಸ್ಯನ ಪ್ರತಿಯೊದ್ದಾಸ್ತಿ ಭೀಮಸೇನ ಪ್ರತಿಯೊಂದು ಗೋಚಿತು ಅನ್ವಿಷ್ಯ ಲೋಕೇಶು ಸಯೇಷ ಮುಸಲಾಯುಧಃ ಅಲ್ಲೊಂದು ಕಡೆಯಲ್ಲಿ ಹದಿ ಇನ್ನೊಂದು ಕಡೆಯಲ್ಲಿ ಮುಸಲಾಯುಧ ತೋರಿಸಿಕೊಡ್ತಾ ಬಲರಾಮದೇವರೇ ನಂತರದಲ್ಲಿ ಶ್ರೇಷ್ಠರು ಅದಾದ ಮೇಲೆ ಧರ್ಮರಾಜರು ಭೀಮಸೇನದೇವರಿಗೆ ಹೇಳಿದ ಮತ್ತೊಂದು ಮಾತು ಅನುಜ್ಞಾತೋ ರೋಹಿಣೆಯಾತ ರೋಹಿಣೆಯರಿಂದ ಬಲರಾಮದೇವರಿಂದ ಅನುಜ್ಞಾತನಾದಂತಹ ತ್ವಯಾಚೈವ ಅಪರಾಜಿತ ನಿನ್ನಿಂದಲೂ ಕೂಡ ಅನುಖ್ಯಾತರ ಅಂತ ಅಪರಾಜಿತ ಕೂಡ ಕೃಷ್ಣ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾದಂತಹ ಸರ್ವವಿದ್ಯಾ ಚತುರ ಅಂದರೆ ನಿಮ್ಮಿಬ್ಬರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಕೃಷ್ಣದೇವರ ಸರ್ವಾತ್ಮನ ರಕ್ಷಣೆ ಇರಬೇಕು ಅಂತಹ ವ್ಯಕ್ತಿ ನನಗಿಂತ ಹೆಚ್ಚು ಅರ್ಜುನ ಅಂತ ತಾವು ಒಪ್ಪಿಕೊಂಡಿದ್ದಾರೆ ಬಿಭತ್ಸು ಧರ್ಮರಾಜರಿಗಿಂತ ಹೆಚ್ಚು ಅಂತ ತಾವೇ ಒಪ್ಪಿಕೊಂಡಿದ್ದಾರೆ ಅನ್ವೇಷ ರೋಹಿಣಿ ಎಮ್ಮ ಅದಾದ ಮೇಲೆ ರೋಹಿಣಿಯರನ್ನು ಬಲರಾಮದೇವರನ್ನ ಬಿಟ್ಟರೆ ವೀರ್ಯೆ ಶೌರ್ಯೇ ಬಲೆಯೇ ನಾಣ್ಯ ತೃತೀಯ ಪಲವನಾಗ್ತದೆ ಮೂರನೇವನು ಅಂತಂದರೆ ಅವನು ಬಲರಾಮದೇವಿ ಇವನ ಅರ್ಜುನನನ್ನು ಬಿಟ್ಟರೆ ಮತ್ತೊಬ್ಬನಿಲ್ಲ ನೀನು ಮೊದಲನೇವನು ಎರಡನೇವನು ಬಲಭದ್ರ ಆಮೇಲೆ ಅರ್ಜುನ್ ಈಗ ಮೂರನೇವನನ್ನಾಗಿ ಲೆಕ್ಕಾಜ ಇನ್ನೇನು ತಾರತಮ್ಯ ಹೇಳಬೇಕ್ರಪ್ಪ ಇದನ್ನು ಭಾರತ ಹೇಳ್ತಾ ಇದೆ ಇದನ್ನೆಲ್ಲ ಆಚ ಎಲ್ಲೆಲ್ಲೋ ಇರೋದನ್ನ ನಾವು ಎಲ್ಲೆಲ್ಲೋ ಇರೋ ಹೂ ತುಂಬ ಬಂದು ದೇವರಿಗೆ ಕಟ್ಟೆ ಹಾಕ್ತೇವಲ್ಲ ಆಚಾರ ಮಾಡಿಕೊಟ್ಟಿದ್ದ ನಮಗೆ ತತ್ವಜ್ಞಾನಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನು ತೆಗೆದು ಒಂದು ಕಡೆ ಹಾಕ್ತಾ ಇದು ಭಗವತ್ ಪೂಜಾ ಹೀಗೆ ಮಾಡಿದ ಕ್ರಮ ವೇದವ್ಯಾಸದೇವರ ಅಪ್ಪಣೆಯಿಂದಾಗಿ ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅಧಿಚವ ಪತ್ಕರ್ತು ದ್ರೌಪದಿ ದೇವಿಯರು ಪರ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ ಗಾಂಡೀವವನ್ನು ಎತ್ತಿ ಹೆದೆ ಬಾಣ ಹುಡೋದು ಬೇಡ ಅದನ್ನು ಹಗ್ಗ ಕಟ್ಟಲಿಕ್ಕೆ ಇನ್ಯಾರಿಗೂ ಆಗೋಲ್ಲ ಭೀಮ ಪಾರ್ಥ ಮತ್ತು ನಿನ್ನನ್ನು ಬಿಟ್ಟರೆ ನೀನು ಆಮೇಲೆ ಭೀಮ ಆಮೇಲೆ ಅರ್ಜುನ ಈ ಮೂರು ಜನರನ್ನು ಬಿಟ್ಟರೆ ಬೇರೆಯವರಿಗೆ ಹಗ್ಗ ಕಟ್ಟಲಿಕ್ಕಾಗಲ್ಲ ಅದಕ್ಕೆ ಬಿಲ್ಲನ್ನ ಹಗ್ಗ ಕಟ್ಲಿಕ್ಕಾಗಲ ಅಂತಹ ಪ್ರಸಂಗ ಇದು ಭವತಶ್ಚ ಜನಾರ್ದನ ಇನ್ನೊಂದು ಕಡೆಯಲ್ಲಿ ವೇದವ್ಯಾಸದೇವರೇ ಹೇಳಿದ ಮಾತು ಬಾವ್ಯ ಪುರುಷ ಮೂಲೋಕೆ ವಾಸುದೇವಾದ ನಂತರವ ಕೃಷ್ಣ ಪರಮಾತ್ಮ ನಂತರದಲ್ಲಿ ಇದ್ದಾರೆ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರವನಿರೇವಚ ಅವರು ಅಂದ್ರೆ ಅಶೋತ್ಥಾಮಾಚಾರ್ಯರೇ ಮತ್ತೊಬ್ಬರಲ್ಲ ಏನು ವಿಚಿತ್ರ ಅಲ್ಲಿ ಬಲರಾಮ್ ದೇವರನ್ನ ಹೇಳಿದ್ರಿ ನನ್ನ ಕಡೆ ಅರ್ಜುನನೇ ಹೇಳಿದಿರಿ ಹೌದು ಬಲರಾಮದೇವರಿಗೆ ಸಮಾನ ಅಶ್ವತ್ಥಾಮಾಚಾರ್ಯ ಅಂತಂದರೆ ಅಶ್ವತ್ಥಾಮಾಚಾರರು ರುದ್ರದೇವರ ಅವತಾರ ರುದ್ರದೇವರೇ ಒಂದು ವಿಶೇಷ ದೇವರಾಗುವುದು ಅತ್ಯಂತ ಬಲರಾಮದೇವರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಸಮಾನವಾದ ಕಕ್ಷೆ ಆದ್ದರಿಂದಾಗಿ ಸಮಾನ ಬಲ ಇದೆ ಭೀಮಸೇನ ದೇವರ ನಂತರ ಅವರೇ ಆದರೆ ದುಷ್ಟಪಕ್ಷ ಹಿಡಿಕೊಂಡಿದ್ದರಿಂದ ಅರ್ಜುನನಿಲ್ಲಿದ್ದ ಕೆಲವು ಸವಲತ್ತುಗಳು ಇರಲಿಲ್ಲ ಆದ್ದರಿಂದಾಗಿ ಕೃಷ್ಣಾನುಗ್ರಹಾದಿಗಳು ಇರಲಿಲ್ಲ ಆದ್ದರಿಂದಾಗಿ ಸಹಜವಾಗಿಯೇ ಅತ್ಯಂತ ಬಲಿಷ್ಠರಾದರು ಸ್ವಲ್ಪ ಮೂರೇ ಗುಂಪಾದರು ಒಳ್ಳೆ ಬುದ್ಧಿವಂತರಿರ್ತಾರೆ ಮೇಲೆ ಕಿತ್ತವ್ರು ಯಾರೂ ಇರೋಲ್ಲ ಪ್ರತಿಷ್ಠೆ ಪ್ರತಿ ಅವ್ರಿಗೆ ಏನೇನು ಪ್ರಚಾರ ಕೊಡೋರು ಇರೋಲ್ಲ ಮೂಲೆ ಗುಂಪಾಗಿ ಬಿಡ್ತಾರೆ ಅವ್ರು ಪ್ರಸಿದ್ಧಿಗೆ ಬರೋಲ್ಲ ಹಾಗಾಯಿತು ದುಷ್ಟಪಕ್ಷ ಹಿಡ್ಕೊಂಡಿದ್ದರಲ್ಲ ಕಮುರು ಬಿಟ್ಟರು ಅವರು ಅಕ್ಷಯ್ಯ ಯಾಕೆ ಏನೇ ಇತ್ತು ಅರ್ಜುನ ದ್ರೋಣಾಚಾರ್ಯರ ಮಕ್ಕಳಂದು ಇಲ್ಲದೇ ಇದ್ದಿತ್ತು ಅಶ್ವತ್ಥಾಮಾಚಾರ್ಯ ಇಲ್ಲದೇ ಇದ್ದೇ ಇಲ್ಲೇ ಇತ್ತು ಅದಂತಾರೆ ಅಕ್ಷಯ್ಯವು ಇಷುದಿ ಎರಡೂ ಅಕ್ಷಯವಾದ ಬತ್ತಲಿಕೆಗಳು ದಿವ್ಯವಾಗಿರತಕ್ಕಂತಹ ವಾನರ ಲಕ್ಷಣ ಧ್ವಜ ಕಪಿತ್ ಧ್ವಜ ಅತ್ಯಂತ ಶ್ರೇಷ್ಠವಾದಂತಹ ಗಾಂಡಿಯವರು ಧನುಸ್ಸು ಇವೆಲ್ಲ ದ್ರೋಣಿಯರ್ಬರೋ ಅರ್ಜುನ ಅದರಿಂದಾಗ ಅವರು ಹೆಚ್ಚಾಗಿದ್ದರು ಸಹಜವಾಗಿ ನೋಡೋದಾದರೆ ಅಶ್ವತ್ಥಾಮಾಚಾರ್ಯರ ಮುಂದೆ ಅರ್ಜುನ ಏನೂ ಅಲ್ಲ ನರಾವೇಶ ಇತ್ತು ಕೃಷ್ಣಾನುಗ್ರಹ ಅದರ ಮೇಲೆ ಇವೆಲ್ಲ ಇತ್ತು ಏನೋ ಚಿಕ್ಕ ಹುಡುಗ ಸಾಕು ಪಿಸ್ತೂಲ್ ಇಟ್ಕೊಂಬಿಟ್ರೆ ಕೈಯಲ್ಲಿ ಆಯುಧ ಹಿತ್ತೆ ವ್ಯಕ್ತಿ ದೊಡ್ಡ ಬಲಿಷ್ಠನೇ ಇರಬಹುದು ಪಿಸ್ತುಲ್ ಇಟ್ಕೊಂಡ ಮುಂದಿಂದುಕೊಂಡ್ಬಿಟ್ಟೆ ಅವನೇ ಹೆಚ್ಚಾಗಿಬಿಡ್ತಾನೆ ಯಾಕೆ ಪಿಸ್ತೂಲಿಗಿರೋ ಮಹತ್ವ ಅದು ಹಾಗಿದ್ದಂತೆ ಇತ್ಯಾದ್ಯನಂತ ವವಾಕ್ಯಾನೀ ಸತ್ಯಾರ್ಥೇ ವಿವಕ್ಷತೆ ನಾವು ಹೇಳಬೇಕಾದಿ ಅಂಶದಲ್ಲಿ ತಾರತಮ್ಯ ಸರ್ವಗುಣ ಪರಿಪೂರ್ಣತ್ವ ಸರ್ವದೋಚ ವಿರತ್ವ ಭಗವಂತನ ಈ ಗುಣಗಳಲ್ಲಿ ಅವನ ಮಹಿಮಾ ಉತ್ಕರ್ಷವನ್ನು ಹೇಳೋದರಲ್ಲೇ ಸಮಸ್ತ ವೇದಶಾಸ್ತ್ರಗಳಿಗೆ ತಾತ್ಪರ್ಯ ಇತ್ಯಾದಿಗಳನ್ನು ಹೇಳಲಿಕ್ಕೆ ಅನಂತ ವಾಕ್ಯ ಇದೆ ಒಂದೆರಡು ಮೂರು ಮಾತ್ರ ತೆಗೆದಿ ತೋರಿಸಿದ್ದೇವೆ ಕಾನಿ ಚಿದ್ದರ್ಷಿತಾನ್ಯತ್ರ ದಿಂಗ್ ಮಾತ್ರ ಪ್ರತಿಪತ್ತೆಯೇ ದಿಕ್ಕು ತೋರಿಸಿದೆ ಹೀಗಿದೆ ಅಂತ ದಿಕ್ಕಿಗೆ ಒಂದು ಬೋರ್ಡ ಹೇಳುತ್ತ ಚಿಕ್ಕದಾಗೇ ಇರುತ್ತೆ ಸಾಕು ಅರಮನೆ ಹೀಗಿದೆ ಅರಮನೆಯಲ್ಲಿ ಏನೇನಿದೆ ಅಂತ ಹೇಳೋಲ್ಲ ನೀವು ಹೋಗಿ ಅರಮನೆಯಲ್ಲಿ ನೋಡ್ಕೋಬೇಕು ಅರಮನೆ ಹೀಗೆ ಹೋಗುತ್ತೆ ಎಂದು ಒಂದು ಬಾ ದಾರಿ ಹಾಕಿರ್ತಾರೆ ನೀವು ಅರಮನೆಗೆ ಹೋದ್ಮೇಲೆ ಅಲ್ಲೇನೇನಿದೆ ಅಂತ ವೈಭವ ನೋಡಬಹುದು ಹಾಗೆ ಭಾರತದಲ್ಲಿ ಏನೇನಿದೆ ಅಂತ ನಾವು ಸುಮ್ಮನೆ ಬೋರ್ಲ್ಡ್ ಹಾಕಿದ್ದೇವೆ ಅಷ್ಟೇ ದಿಕ್ಸೂಚಿಯಾಗಿರತಕ್ಕಂತಹ ಫಲಕ ಅಷ್ಟೇ ಇದು ತಸ್ಮಾನ ಕ್ರಮೇಣ ಸರ್ವೋತ್ತಮತ್ವವೇ ಶ್ರೀಹರಿಗಿದೆ ಹೆಚ್ಚಾಗಿ ಎಷ್ಟು ಸಾರ್ಥ ಅರಿ ಇಂಥ ಭಗವಂತನ ಸರ್ವೋತ್ತಮತ್ವ ಎಲ್ಲೂ ಕೈ ರಾಮಾನುಜಿಯರೇನಂತಾರೆ ಇಲ್ಲಿ ದೇವ್ರನ್ನ ರಂಗ ರಂಗನಾಥ ವೆಂಕಟೇಶ ಏರ ಚರ್ಮನಾರಾಯಣ ಯಾರಾದ್ ಮಾಡಿ ಮಾಡಿ ನಾವೆಂದು ಸಮಾನ ಆಗಿಬಿಡ್ತೀವಿ ದೇವರು ಸಮಾನ ಅವನಿಗೆ ಹೆಗಲ ಬೇರೆ ಕೈ ಹಾಕೊಂಡು ಕೂತರು ಏನ್ ಧ್ರುವ ಹಾ ಅದಕ್ಕೇನಂತೂ ಇಲ್ಲಿ ಬೇರೆ ಅಲ್ಲೇ ಒಂದೇ ಒಬ್ಬ ಹಲ್ಲುಮುರಿ ಎಂದು ಕರಬಾ ಮುಗಿದ ಮುಖ್ಯ ಪ್ರಾಣ ಅಂಥವ್ರು ಹಲ್ಲುಮುರಿ ಸ್ವಾಮಿ ಅಂತಂದರು ಅಂತ ಅದೇ ಸುಮ್ಮ ಸುಮ್ಮನೆ ಅಲ್ಲರಿ ಅಷ್ಟು ಸ್ಕೋಪ್ ಬರುತ್ತೋ ಇಲ್ಲ ಬರುತ್ತೆ ಸರ್ವೋತ್ಕೃಷ್ಟ್ರೀಹರಿಂದ ಎಲ್ಲ ಪಡ್ಕೊಂಡು ಅವನು ಹೆಗಿನ ಮೇಲೆ ಕೈ ಹಾಕೊಂಡು ಅವನ ಹಿಡಿತು ನಾನು ಗೋಲ್ಚಕೊಂಡು ಬಿದ್ದಿರ್ತಾರೆ ದ್ರೋಹಿಗಳೆಲ್ಲ ದೈವ ದ್ರೋಹಿಗಳು ಕಣ್ಣೆತ್ತಿ ನೋಡಬಾರದು ನೋಡಿದ್ರೆ ಮೈನಿಗೆ ಗ್ರಹಚಾರಿ ಇವತ್ತು ದೇವಸ್ಥಾನಗಳಲ್ಲಿ ಅವೆ ಕೂತಿದ್ದಾನ ಅಯೋಗ್ಯರು ಪಾಪ ಕೊಡಲಿಕ್ಕೆ ಅಂತ ಬೈಕೊಂಡು ಬೈಕೊಂಡು ಅವ್ರ ಕೈಯಲ್ಲಿ ಏನಾರು ಒಂದಿಷ್ಟು ಪ್ರಸಾದಿ ಅಂತ ತೊಗೊಂಬರ್ಬೇಕು ಸ್ವಾಮೀಜಿ ನಿಂದು ಈ ಅಯೋಗ್ಯರ ಕೈಯಲ್ಲಿ ಕೊಡ್ತಾ ಇದ್ದು ಗ್ರಹಚಾರ ಬೈಕೊಂಡು ತೊಗೊಂಬರ್ಬೇಕಾರೆ ಅವರು ಮತ್ತು ಒಳ್ಳೆ ಬ್ರಾಹ್ಮಣರು ಕೊಟ್ಟರು ತೊಗೊಂಡ್ಬರಬಾರದು ಮತ್ತೆ ಆ ಯೋಗ್ಯ ಶಿಖಾಮನಿಗಳು ಅವನೋಪಚಾರಿಕೀ ಸಿದ್ಧಾ ಬ್ರಹ್ಮರ್ಣಯ ಗುಣಪೂರ್ಣತ್ವ ಶ್ರೀಹರಿಗೆ ಅವನೇ ಪರಬ್ರಹ್ಮ ಇನ್ನೊಬ್ಬರಲ್ವಾ ಅಥಾಥೋ ಬ್ರಹ್ಮಜಿಜ್ಞಾಸು ಬ್ರಹ್ಮತ್ವ ಯಾರಿಗಿದೆ ಶ್ರೀಹರಿಗೆ ಮಾತ್ರ ಇದೆ ಪೂರ್ಣ ಪ್ರಜ್ಞತೆ ಸಂಕ್ಷೇಪ ಉಕ್ಯಾಂ ಶ್ರೀಮದ್ಭಾರತಗಾಂ ವಿಷ್ಣೋ ಪೂರ್ಣತ್ವನರ್ಣಯ ಯಾಕೆ ವಿಷ್ಣುವೇ ಪೂರ್ಣಾನ್ನೋತನ ನಿರ್ಣಯಕ್ಕೋಸ್ಕರವಾಗಿ ಪೂರ್ಣ ಸಂಕ್ಷೇಪದಿಂದಾಗಿ भारत वाक्य उद्धारे स्वाक्योद्धार अंति अद्याय होता है हेत सप्रियतांबरतम परम संतारक सतत संस्रुति दुस्तरापाद पद्मो हिपथ स्वराज्यमापुर सदा विनोदा इडी भारत दल भगवंत कथे हरते पद्य साक इन पद्य बिबिट्रे साक ಸಪ್ರಿಯತ ಪರತಮಃ ಪರಮಾದನಂತಹ ಪರಮಾತ್ಮ ಯಾರ್ಯಾರು ಶ್ರೇಷ್ಠರು ಅಂತ ಸಿಗ್ತಾರೋ ಬ್ರಹ್ಮವಾಯುವಾದಿಗಳು ಅವರೆಲ್ಲರಿಗಿಂತಲೂ ಪರಮ ಪರತಮ ಅತ್ಯಂತ ವಿಲಕ್ಷಣ ಇದ್ದಾನೆ ಅತ್ಯಂತ ಪೂರ್ಣನಾದಂತಹ ವಸ್ತು ಅವನು ಪೂರ್ಣತ್ವ ಎಷ್ಟು ಅಂತ ನಮಗೂ ಊಹೆ ಮಾಡಲಿಕ್ಕೆ ನಮಗೆಲ್ಲ ನಿತ್ಯ ಮುಕ್ತಳಾದ ರಮಾದೇವಿಗೂ ಊಹೆ ಮಾಡಲಿಕ್ಕಾಗೋಲ್ಲ ಅಂಥಾಪೂರ್ಣ ವಸ್ತು ಅವನು ಪೂರ್ಣತ್ವವನ್ನು ಅಳತೆ ಮಾಡಲಿಕ್ಕಾಗದೇ ಇರೋಷ್ಟು ಪೂರ್ಣ ವಸ್ತು ಅಂಥಪೂರ್ಣ ಇದ್ದ ಅವನೇ ಅನಂತಹ ಅನಂತ ಚತುರ್ಥಶಿ ಅಂತ ನಾವೇನು ಆರಾಧನೆ ಮಾಡ್ತೇವೆ ಅವನೇ ಅನಂತ ಇಂಥ ಅನಂತ ಪ್ರಿಯತ ನಮ್ಮ ಮೇಲೂ ಪ್ರೀತನಾಗಲಿ ಸುಪ್ರಸನ್ನನಾಗಲಿ ನಾವಿಷ್ಟೆಲ್ಲ ಹಾರಾಟಕ್ಕೂ ಇನ್ನೇನಕ್ಕೂ ಅಲ್ಲ ಪ್ರೀತನಾಗಲಿ ಪ್ರೀತನಾದ್ರಿ ಏನು ಮಾಡ್ತಾನೆ ಸಂತಾರಕಃ ಸತತ ಸಂಸತಿ ದುಸ್ತರನಾಥ್ ದಾಟ್ಲಿಕ್ಕೇ ಆಗ್ತಾ ಆಗಲೇ ಇರುವಂತಹ ಅಪಾರ ದುಃಖಗಳ ಸಾಗರ ಏನಿದೆ ಈ ಸಂಸಾರ ಉದ್ವೇಗ ಆದಿ ದುಃಖಗಳ ಸಾಗರ ಏನಿದೆ ಅದರಿಂದ ಸಂತಾರಕ ಒಂದ್ಸತಿ ದೂರ ಹಾಕದ ಅಂದರೆ ಅನಾವೃತ್ತಿ ಶಬ್ದಾದ ಅನಾವೃತ್ತಿ ಇನ್ನ ಇನ್ನೊಮ್ಮೆ ಬತ್ತಿರಿ ಬರಲು ಹಾಗೆ ನಮ್ಮನ್ನು ಕಡೆಹಾಯಿಸಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂಥ ಸ್ವಾಮಿ ಅನುಪ್ರೀತನಾಗಲಿ ನಿಮ್ಗೆ ಹಿಂಗೆ ಅರ್ಥ ಐತಿರಿ ಪಾಂಡವರನ್ನ ಹಾಗೆ ಮಾಡಿದ್ದಾನೆ ಯಾದ ಪತ್ಮ ಮಕರಂದಜುಷೋ ಹಿ ಯಾವ ಪರಮಾತ್ಮನ ಪಾದದ ಮಕರಂದವನ್ನ ಎಳಿತಾ ಎಳಿತ ಆ ಜೇನನ್ನು ಹೀರಿದ್ದರಿಂದಾಗಿ ಬೇರೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದಾರಲ್ಲ ಅದರಿಂದ ಏನಾಯಿತು ಇಲ್ಲೂ ರಾಜ್ಯ ಪಡೆದ್ರು ಅಲ್ಲೂ ರಾಜ್ಯ ಪಡೆದ್ರು ಎರಡೂ ಕಡೆಯಲ್ಲೂ ಕೂಡ ರಾಜ್ಯವನ್ನು ಪಡೆದು ಇವತ್ತು ಚಕ್ರವರ್ತಿಗಳಾಗಿ ಮರಿತಾ ಇದ್ದಾರಲ್ಲ ಸಹಭೋಗ ಸೌಖ್ಯಾತಿಗಳನ್ನು ಪಡ್ಕೊಂಡ್ರು ಭೀಮಸೇನಾ ಪ್ರವೃತ್ತಿಗಳು ಅವರವರ ಸಾಧನೆಗೆ ತಕ್ಕಷ್ಟು ಇಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಿದ್ರು ಅಂತ ಅಲೋಕ ಪಡೆದ್ರು ಇದೇ ಸಮಗ್ರ ಶಾಸ್ತ್ರಾರ್ಥ ಸಾರ ಅದ್ವೈತ ಮತ ಬಿದ್ದೋಯ್ತು ವಿಶಿಷ್ಟಾದ್ವೈತ ಬಿದ್ದೋಯ್ತು ಬೌದ್ಧ ಜೈನ್ ಎಲ್ಲ ಬಿದ್ದಹೋಯ್ತು ಮಹಾಭಾರತ ಅಂದರೆ ಇದನ್ನು ಇಡೀ ಮಹಾಭಾರತ ನಮೂ ಏನು ಸಂಬಂಧ ಇದೆ ಮಹಾಭಾರತದ ರಹಸ್ಯ ಏನು ಎಲ್ಲ ಇದೆ ಇದೊಂದು ಪದ್ಯದಲ್ಲಿ ಇದೊಂದು ಪದ್ಯ ನೆನಪಿಟ್ಟುಕೊಂಡ್ರೆ ಆಯಿತು ಐ ಎಂ ಪಿ ಅಂತ ಹಾಕ್ತಾರೆ ಅಲ್ಲ ಅದನ್ನು ತೋರಿಸ್ಕೊಟ್ಟಿದ್ದ ಸ್ವರಾಜ್ಯ ವಾಪುರು ತಮ್ಮ ತಮ್ಮ ರಾಜ್ಯ ಸ್ವವಿಹಿತವಾದದ್ದೇನೋ ಅದನ್ನು ಪಡ್ಕೊಂಡು ಉಭಯತ್ರ ವಿನೋದಾತ್ ಆನಂದದಿಂದ ಮತ್ತೆ ಬಹಳ ದುಃಖ ಪಡಲಿಲ್ಲ ಕಟ್ಟಪಡಲಿಲ್ಲ ಏನೇನೇನೇನಿಲ್ಲ ಕೃಷ್ಣದೇವರ ಪಾದ ಹೇಳಿಕೊಂಡ್ರು ಬಂದ್ಬಿಟ್ಟು ಮತ್ತೆ ನಾವು ಮಾಡಬೇಕಾದದ್ದೇ ನನಗೆ ಇಡೀ ಜೀವನದಲ್ಲಿ ನಾವು ಮಾಡಬೇಕಾದದ್ದು ಇಷ್ಟೇ ನಮ್ಮ ನಮ್ಮ ಯೋಗ್ಯತೆ ನಮ್ಮ ನಮ್ಮ ಯೋಗ್ಯ ಬೇರೆ ಬೇರೆ ಬೇರೆ ಬೇರೆ ಇದೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಯಾವುದು ಪೂರ್ಣವೋ ಅಂಥ ಪದವಿಯನ್ನು ನಾವು ಪಡಿಬೇಕಾದ್ರೆ ಬರುವ ಬೇರೆ ಪ್ರಹ್ಲಾದ ಬೇರೆ ಅವರು ಒಬ್ಬೊಬ್ಬರು ಮನವಿ ಬೇರೆ ಇದೆ ನಾವೆಲ್ಲರೂ ನೋಡಿದ್ದೇವೆ ಅದನ್ನು ಹಾಗೆ ಬೇರೆ ಬೇರೆ ಪದವಿಗಳನ್ನು ನಾವು ನಾವು ನಮ್ಮ ನಾವು ಪಡಿಬೇಕಾದರೆ ಭಗವಂತನ ಪಾದ ಮಾಡಬೇಕು ಹಾಗೆ ಸರಿಯಾದ ಕ್ರಮದಲ್ಲಿ ಅವನು ಹೇಳಿದ ವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ಅವನು ಪ್ರೀತಿಗೊಳಿಸ್ತಾ ಅವನ ತತ್ವಜ್ಞಾನ ಸಂಪಾದನೆ ಮಾಡಬೇಕು ಮಹಿಮಾ ಅದರಿಂದ ಬರುವ ಭಕ್ತಿಯನ್ನು ಅವನು ಒಪ್ಪಿಸಿದರೆ ಪಾಂಡವರು ಕೊಟ್ಟಂತೆ ಕೊಡ್ತಾನೆ ನಿಮಗೆಲ್ಲರ ಆಸೆ ಇದೆ ಒಳಗಿತ್ತು ಅಂದಮೇಲೆ ಏನರ್ಥ ಇಡೀ ಮಹಾಭಾರತ ಏನು ಅಂತಾಯ್ತು ಅಲ್ಲಿಗೆ ಅದು ಕೃಷ್ಣ ಚರಿತ್ರೆ ಕೃಷ್ಣ ಮಹಿಮಾ ತಾರತಮ್ಯಾದಿಗಳನ್ನು ಹೇಳಿದೆ ನಾವು ಏನು ಮಾಡಬೇಕು ಅನ್ನುವ ಧರ್ಮಾಧರ್ಮದ ನಿರ್ಣಯ ಇದೆ ಎಲ್ಲ ಬಂದು ಹೋಯ್ತನಿಗೆ ಇನ್ನು ಭಾಗವತ ಒಂದೇ ಅಲ್ಲ ಪ್ರೋಜ್ಜಿತಗ ಧರ್ಮ ಪ್ರೋಜ್ಜಿತಗೈತವತ್ರ ಪರವಹ ನಿರ್ವತ್ಸರಾಣ ಸದಾ ವೇದ್ಯಂ ವರಸ್ತ ಮಂತ್ರ ವಸ್ತುಶಿವದಂ ತಾಪತ್ರೋನ್ಮೂಲನ ಭಾರತದಲ್ಲೂ ಅದೇ ಬಹಳ ಸುಂದರವಾಗಿ ತೋರಿಸಿಕೊಟ್ಟ ಆಚಾರ್ಯರು ಈ ಅಧ್ಯಾಯವನ್ನು ಸ್ವಾತ್ಮ್ಯೋದ್ಧ ಅಂತನ್ನುವ ಅಧ್ಯಾಯವನ್ನು ಉಪಸಂಹಾರ ಮಾಡಿದರೆ ಇದನ್ನೇ ಮಂತ್ರಾಲತ್ಕೊಂಡುಗಳು ಸರಿಯಾಗಿ ಆರಾಧನೆ ಹೊತ್ತಿಗೆಯಲ್ಲಿ ಬಂದಿತ್ತ ಹೀಗಾಗಿ ಅದನ್ನು ನೋಡಿದ್ದೇವೆ ಮೊದಲನೇ ಅಧ್ಯಾಯದ್ದು ಒಂದೇ ಪದ್ಯದಲ್ಲಿ ಇಲ್ಲಿ ಏನೇನು ಹೇಳಬಿಡಿ ಎಲ್ಲ ಹೇಳ್ಬಿಡ್ತಾ ಸದ್ಗ್ರಂ ಸಮೃತಿ ವ್ಯಸುವಚಸ ಭಾರತೋತ್ಕೃಷ್ಟ ಪರಮಪುರುಷತಾರತಮ್ಯ ಸುರಾಣ ವಾಯುರ್ಜೀವೋತ್ತಮತ್ವಾಧಿಕಮಿ ವದತಾ ವ್ಯಾಸೀಧೇ ತಮೀಷ ಮಂತ್ರಾಲಿ ಪ್ರಭೆಗಳು ದ್ವಿತೀಯಾಧ್ಯಾಯದ ಸಾರ ಏನು ಅನ್ನೋದನ್ನು ತಾತ್ಪರ್ಯ ಮಹಾಭಾರತ ತಾತ್ಪರ್ಯನೆಯನ್ನಯ ಭಾವಸಂಗ್ರಹದಲ್ಲಿ ದ್ವಿತೀಯಾಧ್ಯಾಯ ಭಾವಸಂಗ್ರಹವನ್ನು ಹೀಗೆ ಮಾಡಿಕೊಡ್ತಾರೆ ಸದ್ಗ್ರಂಥಾನ ಸಮೂಹೆ ಖಚಿತ ಗ್ರಂಥಾಂ ಪ್ರಚುಪಂತಿ ಕುಟಿದಂತರಿ ತಾನಿ ಸದ್ಗ್ರಂಥಗಳ ಸಮುದಾಯನೇ ಹಾಳಾಗಿ ಹೋಗಿದ್ದಾಗ ವಿಲುಳಿತೆ ದುಷ್ಟರು ಅಯೋಗ್ಯರು ಎಲ್ಲ ಜಗತ್ತಿನಲ್ಲಿ ಹಾಳು ಮಾಡಿದಾಗ ಅದರ ಅಭಿಪ್ರಾಯ ಏನು ಗೊತ್ತಾಗದೇ ಇದ್ದಾಗ ಒಕ್ತು ಮಧ್ಯುಕ್ತ ಪರಮಾತ್ಮನೇ ವೆದು ವ್ಯಾಸದೇವರೇ ನಾರಾಯಣ ರೂಪದಿಂದಾಗಿ ವ್ಯಾಸ ರೂಪದಿಂದಾಗಿ ನೀವು ಅದರ ತಾತ್ಪರ್ಯ ಹೇಳಿರಿ ಹರಿಣಾ ವಚ್ಮಿ ಅಂತಂದಿದ್ದ ಭಗವಂತನೇ ಆದೇಶ ಕೊಟ್ಟಿದ್ದರಿಂದ ಹೇಳ್ತೀವಿ ಎಂದು ನಿಯುಕ್ತರಾದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ್ದೇನು ಮಂಗಳಾನುಷ್ಠಾನದಿಂದ ಹೇಳಿಕೊಂಡು ಎಲ್ಲ ವಾಕ್ಯಗಳನ್ನು ಯಾವುದೂ ಅತ್ಯಂತ ಪ್ರಧಾನ ಇದೆ ಆ ಮುಖ್ಯ ಮುಖ್ಯಾಂಶ ತಿಳಿಸುವ ವಾಕ್ಯಗಳನ್ನೆಲ್ಲ ಎತ್ತೆತ್ತಿ ತೋರಿಸಿಕೊಟ್ಟಿದ್ದಾರೆ ದಿಗ್ದರ್ಶಕವಾದ ವಾಕ್ಯಗಳನ್ನೆಲ್ಲ ಎತ್ತಿ ತೋರಿಸಿಕೊಟ್ಟು ವೇದೋತ್ಕೃಷ್ಟಸ್ಯ ವಿಷ್ಣು ಅದು ಏನು ಭಾರತ ಅಂದರೆ ಸಾಮಾನ್ಯ ಅಲ್ಲ ವೇದೋತ್ಕೃಷ್ಟವಾದಂತಹ ಭಾರತ ಮೊದಲು ಅದನ್ನೆಲ್ಲ ಹೇಳಿದ್ದಾರೆ ಅದರ ಮಹತ್ವ ತೋರಿಸಿದ್ರು ವಿಷ್ಣೋ ಪರಮ ವಿಷ್ಣುವೇ ಪರಮ ಸರ್ವೋತ್ತಮ ಇದ್ದಾನೆ ಆಮೇಲೆ ದೇವತೆಗಳಲ್ಲಿ ತಾರತಮ್ಯ ವಾಯುದೇವರಲ್ಲಿ ಜೀವತ್ತು ಜೀವೋತ್ತಮತ್ವಾದಿಗಳು ಈ ಎಲ್ಲ ವಿಚಾರಗಳನ್ನು ಇದರಂತೆ ಇನ್ನೇನೇನಿದೆ ಆಧಿಕಮಿ ವದತಾಂ ಇವೆಲ್ಲವನ್ನು ಹೇಳತಕ್ಕಂತಹ ವದತಾಂ ವ್ಯಾಸಮೀಡೆ ತಮೀಶಂ ಎಲ್ಲದರ ಹೇಳೋದರ ಮಧ್ಯದಲ್ಲಿರುವಂತಹ ಭಾರತದ ಅದ್ಭುತವಾದ ಉದ್ಧತಿಯನ್ನು ತೋರಿಸಿಕೊಟ್ಟಿದ್ದಾರೆ ಭಾರತ ಸಂತಹ ವಾಕ್ಯಾನಾಂ ಉದ್ಧತಿ ಯಾರು ಎತ್ತಿ ಹಿಡಿದಿದ್ದಾರಲ್ಲ ಅಂತಹ ತಂ ವ್ಯಾಸಮೀಡೆ ಶ್ರೀಮದ್ ಆಚಾರ್ಯರನ್ನು ಈ ರೀತಿ ಕಳಿಸಿಕೊಟ್ಟು ನಾವು ಇಷ್ಟೆಲ್ಲ ಉಪಕಾರ ಮಾಡಿಸ್ತಾ ಆ ಭಾದರಾಯಣಿ ದೇವರಿಗೆ ನಾನು ಈಡೆಯೇ ಈಡಸ್ತು ತೋ ಸ್ತೌತ್ರ ಮಾಡ್ತೀನಿ ಅವ್ರನ್ನ ನಮಸ್ಕಾರ ಸಲ್ಲಿಸ್ತೇನೆ ಅಂತ ಇದನ್ನು ಯಾರು ಮಂತ್ರಾಲಯ ಎರಡನೇ ಅಧ್ಯಾಯದ ಸಾಲ ಸಂಗ್ರಹಣ ಹೀಗೆ ಮಾಡಿಕೊಟ್ಟಿದ್ದಾರೆ ಅಂಥದ್ದು ನಮ್ಮ ಆಚಾರ್ಯ ಬಾಯಲ್ಲಿ ಕೇಳಬೇಕು ಇವೆಲ್ಲ ಒಂದೊಂದು ಒಂದೊಂದು ಆ ನಿರ್ಣಯ ಮಾಡಬೇಕು ಅಂದರೆ ಅವರೇ ಸರಿ ಒಂದೊಂದು ತೊಗೊಂಡದ್ದು ಮರ್ಮ ಹೇಳ್ತಾ ಹಾಕ್ತಿ ನಾವು ಎಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ಯಾಕೆ ಅಂತ ಅನ್ನಿಸ್ಬೇಕು ಪಾಠಕ್ಕೂ ತಾಗಿ ಪ್ರವಚನ ಕೇಳೋದು ಬೇರೆ ಸ್ವಾರಸ್ಯ ಪ್ರವಚನದಲ್ಲಿ ಆ ಉಚ್ಚ ಸ್ವರ ತೆಗೆದು ಹೇಳಿ ಮಾಡಿ ಅವ್ರ ಬಾಯಿನ ಪಾಠ ಕೇಳೋ ಸ್ವಾರಸ್ಯ ಬೇರೆ ಪಕ್ಕ ಕೂಡಿಸ್ಕೊಂಡು ಇದು ನೋಡಿ ಹೀಗಿದೆ ಇದು ಹೀಗಿದೆ ಇದು ಹೀಗಿದೆ ಅತ್ತೆಗೆ ಇತ್ತೆ ಹೀಗೆ ತೋರಿಸಿ ಮಾಡಿ ಅದರಲ್ಲಿ ಆ ಎಲ್ಲವೂ ಮಂತ್ರಾಲಯ ಪ್ರಮುಖಗಳು ಮುಟ್ಟಿಸ್ಬೇಕು ಮತ್ತು ಅಲ್ಲ ಅವ್ರ ಶೈಲ ಆ ಅಮೃತ ಪಾನ ಮಾಡೋ ಕಲೆಯೇ ಬೇರೆ ಅದು ಅದು ಪಾಠ ಎಲ್ಲ ಮುಗಿದ ಮೇಲೆ ನಮಗೆ ಬೇರೆ ತೆಲ್ಲ ಮುಗಿದ ಮೇಲೆ ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಈ ತಾತ್ಪರ್ಯ ನಿರ್ಣಯದ ಪಾಠ ಊಟ ಆದ ತಕ್ಷಣ ಮಧ್ಯಾನುಭವತ್ತಿಗೆ ತಾತ್ಪರ್ಯ ನಿರ್ಣಯದ ಪಾಠ ಮಾಡಿ ಪ್ರಮಾಣ ಮಾಡ್ತಾ ಇತ್ತು ಅದರಿಂದಾಗಿ ಅವರ ಅಂತರ್ಯಾಮಿಯಾದಂತಹ ಸಮಗ್ರ ಗುರುಗಳ ಅಂತರ್ಯಾಮಿಯಾದಂತಹ ಸಾಕ್ಷಾತ್ ಉದ್ದೇಶ ಅದರಾಗಿ ಪ್ರೀತನಾಗಲಿ ಎಂದು ದ್ವಿತೀಯ ಅಧ್ಯಾಯದ ಪ್ರವಚನ ಮಾಲಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾ ವ್ಯಾಪಾರಿ ಇಲ್ಲವಂತ ಹೇಳಿ ಇನ್ನಷ್ಟು ಇನ್ನಷ್ಟು ನಡೀತಾ ಆಗಲಿ ತೃತೀಯ ಅಧ್ಯಾಯ ಸ್ವಲ್ಪ ಕಠಿಣ ತೃತೀಯಾಧ್ಯಾಯ ಸ್ವಲ್ಪ ಕಠಿಣ ಅದು ಆಗಬೇಕು ಅಂದರೆ ಆಮೇಲೆ ಮತ್ತು ರಾಮಾಯಣ ಅದಕ್ಕೆ ಮತ್ತು ಸುಲಭ ಆಗುತ್ತೆ ತೃತೀಯ ಏನಿದೆ ಅಂತ ನೋಡ್ತಾರೆ ಸೃಷ್ಟಿಯಾದಿಗಳ ಬಗ್ಗೆ ಹೇಳ್ತಾರೆ ಸ್ವಲ್ಪ ಸೃಷ್ಟಿ ದಯ ಬಗ್ಗೆ ಹೇಳಿ ರಾಮಾವತಾರದ ಹಿನ್ನೆಲೆ ದಶಾವತಾರದ ಚಿತ್ರೋಣ ಇವಲ್ಲ ಇದೆ ಮುಂದಿನ ಬಾರಿ ನೋಡೋಣ ಯಥಾತ್ಮಕದ ಅಭಿಪ್ರಾಯ